ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯಮಲಗಲಿತ ಜಗತ್ ಭುಗುಗಾ ಹೃದಯ ನಿಜಭುಜಂ ದಕ್ಷಿಣ ಲಕ್ಷಣ್ಯ ಲಳಿತ ಮುದ್ರಿಕ್ತವಿಮು ಭಜ ಭಜ ಅನಂತಮ್ಯಾಲಪಂತ ಪ್ರಣತವಾನ್ ಪ್ರಾಣಿಭೂತ ಪ್ರಣತಿ ಪ್ರೀಣ ಪೂರ್ಣಬೋಧೋಷ್ಣ ಪಾತಪ್ಯುವಿ ಪರಂಮ ಪ್ರೇಕ್ಷ್ಮ ುವೇನತು ನನ್ವಯಂತ ಪ್ರಣತ ನಾರಾಯಣಂ ಸುರಗುರು ಜಗದೆಕನಾಥ್ ಭಕ್ತ ಪ್ರಿಯ ಸಕಲ ಲೋಕ ನಮಸ್ಕೃತುಣ್ಯ ವರ್ಜಿತಮೀಶ್ ವಂದೇ ಪ್ರವರ ಸಿಧವಂದ್ಯ ನಾರಾಯಣಂ ನಮಸ್ಕೃತ್ಯ ನರಂಚ ನರೋತ್ತಮ್ ದೇವೀಂ ಸರಸ್ವತೀಂ ವ್ಯಾಸ ತಯ ಮುದೀರ ಭಗವದ್ಗೀತೆ ಭಾರತದ ನಿರತಕ್ಕ್ರಂಥ ಅದ್ರಿಂದ ಭಾರತದ ಸೂತ್ರಧಾರಾ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ ಮಹ ಕೃಷ್ಣ ಹಾಗಾಗಿ ಭಗವದ್ಗೀತೆ ಹಿನ್ನೆಲೆಯಲ್ಲಿ ಮಹಾಭಾರತವನ್ನು ಸ್ವಲ್ಪ ಮುಟ್ಟಿದೆ ಕೃಷ್ಣನ ಪೂರ್ವ ಅವತಾರ ರಾಮ ರಾಮ ಮತ್ತು ಕೃಷ್ಣ ಒಂದೇ ತತ್ವದ ಎರಡು ಅವತಾರಗಳು ಒಂದು ಏಳನೇ ಅವತಾರ ಒಂದು ಎಂಟನೇ ಅವತಾರ ಅಂತ ಜನ ನಂಬುತ್ತಾರೆ ಆದರೆ ರಾಮನ ಮತ್ತು ಕೃಷ್ಣನ ಧೋರಣೆಗಳಲ್ಲಿ ಬಹಳ ಅಂತರಗಳಿವೆ ಅದು ಬಹಳ ಅದನ್ನು ಸ್ವಲ್ಪ ನೋಡೋಣ ಅವಾಗ ರಾಮಾಯಣವನ್ನು ಮುಟ್ಟಿದ ಹಾಗಾಯಿತು ಮಹಾಭಾರತವನ್ನು ಮುಟ್ಟಿದ ಹಾಗಾಯಿತು ರಾಮಾಯಣ ಮಹಾಭಾರತದ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ಸ್ಪರ್ಶ ಮಾಡೋಣ ಭಗವದ್ಗೀತೆ ಉಪನಿಷತ್ತುಗಳ ಸಾರ ಆದ್ರಿಂದ ಭಗವದ್ಗೀತೆಯಲ್ಲಿ ಬಂದ ಉಪನಿಷತ್ಗಳಲ್ಲಿ ಬಂದಿದೆ ಅದು ಎಲ್ಲಿ ಏನು ಬಂದಿದೆ ಅನ್ನೋದು ಸ್ವಲ್ಪ ಉಪನಿಷತ್ನ ಮುಟ್ಟೋದು ಎಲ್ಲ ಚೂರು ಚೂರು ಮುಟ್ಟೋದು ಹಾಗೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ಪೂರ್ತಿ ನಾನು ವಿಶ್ಲೇಷಣೆ ಮಾಡುವುದಿಲ್ಲ ಹದಿನೆಂಟು ಅಧ್ಯಾಯಗಳು ಏಳುನೂರು ಶ್ಲೋಕಗಳನ್ನ ಏಳು ಎಂಟೋ ದಿವಸದಲ್ಲಿ ಸುಮ್ನೆ ಪಾರಾಯಣ ಮಾಡಿಕೊಂಡು ಚಿಂತನೆ ಹೇಳಿದ ಹಾಗೆ ಹೇಳಬೇಕಾಗಿದೆ ಅದರಿಂದ ಗೀತೆಯಲ್ಲಿ ಒಂದು ವಿಶಿಷ್ಟವಾದ ಅಧ್ಯಾಯ ಇದೆ ಅದರ ಎರಡು ಸೌಕರ್ಯ ಒಂದು ಗೀತೆಯ ಅಪೂರ್ವ ಸಂಗತಿಗಳನ್ನು ಹೇಳತಕ್ಕ ಅಧ್ಯಾಯ ಮತ್ತೊಂದು ನಮಗೆ ಎಂಟು ದಿವಸಗಳಲ್ಲಿ ಕವರ್ ಮಾಡಬಹುದಾದಂತಹ ಚಿತ್ರ ಅಧ್ಯಾಯ ಅದು ಹದಿನೈದನೇ ಅಧ್ಯಾಯ ಈ ಅಧ್ಯಾಯದ ವಿಶೇಷ ಏನು ಅಂತಂದ್ರೆ आचार्य मध्यू त्रंथ्लीते हद्दन अध्याय हतार अत्यंत प्रियव भाग ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ನ ಕೇವಲ ಗೀತಾರ್ಥ ಸರ್ವೋಪಿ ವೇದಾರ್ಥ ಪರಿಸ ಹದಿನೈದನೇ ಅಧ್ಯಾಯದ ಬಿಗಿನಿಂಗ್ ನಲ್ಲಿ ಆಚಾರ್ಯ ಶಂಕರ ರವಿ ಮಾತಾಡ್ತಾರೆ ಇಡೀ ಗೀತೆಯ ಸಾರ ಹದಿನೈದನೇ ಅಧ್ಯಾಯದಲ್ಲಿ ಬಂದಿದೆ ಬರೇ ಗೀತೆಯ ಸಾರ ಅಲ್ಲ ಒಟ್ಟು ವೇದಿಕ ಲಿಟರೇಚರ್ನ ಸಮಸ್ತ ಸಾರವು ಹದಿನೈದನೇ ಅಧ್ಯಾಯದಲ್ಲಿ ಬಂದಿದೆ ಅಂತಾರೆ ಹಾಗಾಗಿ ಹದಿನೈದನೇ ಅಧ್ಯಾಯವನ್ನು ತಗೊಂಡ್ರೆ ಇಡೀ ಭಾರತ ಪುರಾಣ ರಾಮಾಯಣ ಭಗವದ್ಗೀತೆ ಮತ್ತು ಉಪನಿಷತ್ತು ಎಲ್ಲದರ ಸಾರ ಹದಿನೈದನೇ ಅಧ್ಯಾಯದಲ್ಲಿ ಇದೆ ಅನ್ನೋ ಮಾತನ್ನ ಪ್ರಾಚೀನ ಆಚಾರ್ಯ ಪುರುಷರು ಭಗವದ್ಗೀತೆಗೆ ಭಾಷ್ಯ ಬರೆದ ಎಲ್ಲ ವಿದ್ವಾಂಸರು ಒತ್ತಿರತಕ್ಕಂಥ ಮಾತು ಹಾಗಾಗಿ ಮುಖ್ಯವಾಗಿ ನಾನು ಹದಿನೈದನೇ ಅಧ್ಯಾಯವನ್ನು ತೆಗೆದುಕೊಳ್ತೇನೆ ಹದಿನೈದನೇ ಅಧ್ಯಾಯದ ಹಿನ್ನೆಲೆಯಲ್ಲಿ ಾರು ಹದಿನೇಳು ಹದಿನೆಂಟು ಬರುತ್ತೆ ಹದಿನಾಲ್ಕು ಹದಿಮೂರು ಹನ್ನೆರಡು ಒಂದರಿಂದ ಎರಡು ಎಲ್ಲವೂ ಬರುತ್ತೆ ಈ ಹದಿನೆಂಟರ ಹಿನ್ನೆಲೆಯಲ್ಲಿ ಹದಿನೆಂಟು ಪರ್ವಗಳ ಮಹಾಭಾರತ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ಮಹಾಭಾರದ ಹಿಂದಿನ ಉತಾರವಾದ ರಾಮಾಯಣವೂ ಬರುತ್ತೆ ಎಲ್ಲೋ ಸ್ವಲ್ಪ ಇದು ಎಲ್ಲಕ್ಕೆ ಮೂಲಭೂತವಾಗಿರತಕ್ಕಂಥದ್ದು ಸರ್ವ ಉಪನಿಷದಾವ ನಮ್ಮಲ್ಲಿ ಅಧ್ಯಾತ್ಮಕ ಚಿಂತನೆಗೆ ದಿವ್ಯಕ್ಷೇಪವಾದದೇ ಉಪನಿಷತ್ತುಗಳಿಂದ ಅದು ಎಲ್ಲಕ್ಕೂ ತಾಯಿ ಬೇಕು ಇದರ ಹಿನ್ನೆಲೆಯಲ್ಲಿ ಉಪನಿಷತ್ತು ನಾವು ಉಲ್ಲೇಖ ಮಾಡುವಂತಹ ಸಂದರ್ಭ ಬರುತ್ತೆ ಈ ದೃಷ್ಟಿಯಿಂದ ಈ ಎಲ್ಲಾ ವಿಷಯಗಳು ಹೌದು ರಾಮಾಯಣದ ಬಗ್ಗೆ ಮಾತಾಡುವುದು ಭಾರತದ ಬಗ್ಗೆ ಮಾತಾಡುವುದು ಉಪನಿಷತ್ತುಗಳ ಬಗ್ಗೆ ಮಾತಾಡುವುದು ಭಗವದ್ಗೀತೆಯ ಬಗ್ಗೆ ಮಾತಾಡುವುದು ಹೌದು ಆದರೆ ಮುಖ್ಯವಾದ ವಿಷಯ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಭಗವದ್ಗೀತೆಯನ್ನ ಹದಿನೈದನೇ ಅಧ್ಯಾಯ ಪ್ರವೇಶ ಮಾಡುವ ಮುಂಚೆ ನಮಗೆ ಕೆಲವು ಹಿನ್ನೆಲೆಯನ್ನು ನಾನು ತಮ್ಮ ಮುಂದೆ ಕೊಡ್ತೇನೆ ಸಾಮಾನ್ಯವಾಗಿ ಇವತ್ತು ಭಗವದ್ಗೀತೆ ಅಷ್ಟೇ ಅಲ್ಲ ನಮ್ಮ ಉಪನಿಷತ್ತುಗಳು ನಮ್ಮ ವೈದಿಕ ಸಾಹಿತ್ಯ ಒಂದು ರೀತಿಯಿಂದ ದಾರಿ ತಪ್ಪಿ ಸಾಗುತ್ತಾ ಇದೆ ಅದರ ಅಧ್ಯಯನದ ಕ್ರಮ ಅದಕ್ಕೆ ಒಂದು ಮೂಲಭೂತವಾದ ಕಾರಣ ಈ ಗ್ರಂಥಗಳನ್ನು ಇವತ್ತು ನೇರವಾಗಿ ಓದುವವರ ಸಂಖ್ಯೆ ಕಮ್ಮಿಯಾಗಿದೆ ಸಾಮಾನ್ಯವಾಗಿ ಉಪನಿಷತ್ತನ್ನು ಅಥವಾ ಭಗವದ್ಗೀತೆಯನ್ನ ಓದಬೇಕು ಅಂತ ಯಾರಿಗಾದರೂ ಅಂದಿಸಿದರೆ ಅವರು ಅದರ ಇಂಗ್ಲಿಷಿಯಡಿಶನ್ ಟ್ರಾನ್ಸ್ಲೇಷನ್ ಯಾವ್ದಿದೆ ನೋಡ್ತಾರೆ ಜನ ನಮ್ಮ ಸಂಸ್ಕೃತ ಗ್ರಂಥಗಳನ್ನ ನಾವು ಒಬ್ಬ ಯಾರೋ ಒಬ್ಬ ವಿದೇಶಿಯೇ ಬರೆದಿರತಕ್ಕಂತಹ ಅನುವಾದದ ಮೂಲಕ ಓದುವಂತಹ ದುರಂತ ಈ ದೇಶದಲ್ಲಿ ಬಂದಿದೆ ಹಾಗಾಗಿ ಈ ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲದ ಯಾರೋ ಬರದಂತಹ ವೈದಿಕ ವಾಂಗ್ಲಯದ ವಿಮರ್ಶೆಯನ್ನು ನಾವು ಓದಿಕೊಂಡು ಇದೇ ನಮ್ಮ ವೈದಿಕ ವಾಂಗ್ನಯದ ಇತಿಹಾಸ ಅಂತ ತಿಳ್ಕೊಳ್ಳುವ ಸ್ಥಿತಿ ಬಂದಿದೆ ಅನೇಕ ಜನ ಸಂಸ್ಕೃತ ಗೊತ್ತಿಲ್ಲದೆ ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ತಾರೆ ಜನ ಇನ್ನು ಬೇರೆ ನಮ್ಮ ಭಾಷೆಗಳಲ್ಲಿ ಆದ್ವೇಜಸ್ ಕನ್ನಡದಲ್ಲಿಯೂ ಆದ್ದು ಈ ಎಲ್ಲ ಅನುವಾದಗಳು ಕೂಡ ಮೂಲಕ ಸ್ಫೂರ್ತಿಯನ್ನ ಬಿಟ್ಟು ಎಲ್ಲೋ ಹೋಗಿದೆ ಹಾಗಾಗಿ ಇವತ್ತು ಭಗವದ್ಗೀತೆಯನ್ನು ಓದೋ ಜನ ಭಗವದ್ಗೀತೆ ಹೆಸರಿನಲ್ಲಿ ಏನನ್ನೋ ಓದ್ತಾ ಇರ್ತಾರೆ ಅವರಿಗೆ ಭಗವದ್ಗೀತೆಯ ಸ್ಪರ್ಶವೇ ಆಗುವುದಿಲ್ಲ ಯಾಕೆಂದ್ರೆ ಅನುಮಾರ್ ಮೂಲಕೇ ಜನ ಓದಬೇಕು ವಿದೇಶದಲ್ಲಿ ಈ ಸಮಸ್ಯೆ ಇಲ್ಲ ನೋಡಿ ಅವರಿಗೆ ಅವರ ಧರ್ಮಗ್ರಂಥವನ್ನು ಓದಬೇಕು ಅಂದ್ರೆ ಬೈಬಲ್ ಇಂಗ್ಲೀಷ್ ಅಲ್ಲಿ ಅವರು ಮಾತೃ ಭಾಷೆ ಇಂಗ್ಲೀಷ್ ಇದೆ ಅದನ್ನು ಓದುತ್ತಾರೆ ಹೋಗುತ್ತಾರೆ ಬಿಡುತ್ತಾರೆ ನಮ್ಮ ಜನಕ್ಕೆ ಹಾಗಲ್ಲ ನಮ್ಮ ಗ್ರಂಥಗಳು ನಮಗೆ ಪರಕೀಯವಾದ ಭಾಷೆಯಲ್ಲಿ ನಮಗೆ ಸಂಸ್ಕೃತ ಆಫ್ರಿಕಂ ಲ್ಯಾಟಿನ್ ತೋರಿಸದಲ್ಲಿ ಯಾರೋ ಹೇಳಿದ್ದನ್ನು ನಾವು ನಂಬಿಕೊಂಡು ಅದನ್ನು ತಿಳ್ಕೊಳ್ಳೋ ಪ್ರಸಂಗ ತಿಳ್ಕೊಂಡು ಅವರು ಎಷ್ಟು ತಪ್ಪು ತೊಗೊಳ್ಕೊಂಡಿದ್ದಾರೆ ಹಾಕ್ತಾರೆ ಆದ್ರೆ ಏನೋ ಅರ್ಥವಾಗುತ್ತೆ ಅದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಮನವರಿಕೆ ಆಗದೆ ಕನ್ವಿನ್ಸ್ ಆಗದೆ ಪ್ರಶ್ನೆಗಳು ಜಾಸ್ತಿ ಆಗ್ತದೆ ಒಂದು ಮಾತಿದೆ ಉಪನಿಷತ್ನಲ್ಲಿ ಇದು ನಮ್ಮ ಅಧ್ಯಯನಕ್ಕೆ ಮೂಲಭೂತವಾದ ಸೂತ್ರ ಬಹಳ ಸುಂದರವಾದ ಸೂತ್ರ ಯದೇವ ವಿದ್ಯಾಗ್ ಮಾತುಕತಾರೆ ಉಪನಿಷತ್ನಲ್ಲಿ ಇದನ್ನು ನಾವು ಇವತ್ತು ಪ್ರಾಯ ಮರೆತು ಅವರು ಏನ್ ಹೇಳ್ತಾರೆ ಅಂದ್ರೆ ಯಾವುದನ್ನ ನೀನು ಮಾಡಿಸಿಯೋ ಅದನ್ನ ವಿದ್ಯೆಯ ಅಂತ ತಿಳಿದು ಮಾಡು ಯಾವುದನ್ನ ನೀನು ತಿಳಿದಿದ್ಯೋ ಅದನ್ನು ನಂಬು ನಂಬಿ ಮಾಡುವಂತ ಅಂದ್ರೆ ಮೊದಲು ನಾಲೆಜ್ ಆಮೇಲೆ ಬಿಲೀಫ್ ಆಮೇಲೆ ಆಕ್ಷನ್ ಇದು ನಮ್ಮ ಕ್ರಿಯೆಯಲ್ಲಿ ಇರಬೇಕಾದಂತಹ ಒಂದು ವ್ಯವಸ್ಥೆ ಫಸ್ಟ್ ನೋ ಇಟ್ ದೆನ್ ಬಿಲೀವ್ ಇಟ್ ದೆನ್ ಡೂ ಇಟ್ ಅಂತ ನಮಗೆ ಏನಾಗಿದೆ ಯಾಕೆ ನಾವು ಈಗ ನಮ್ಮಲ್ಲಿ ಅನೇಕ ಮಂದಿ ಆಸ್ತಿಕರಿದ್ದಾರೆ ಶ್ರದ್ಧಾವಂತರಿದ್ದಾರೆ ಮಾಡ್ತಾರೆ ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳನ್ನ ಧಾರ್ಮಿಕ ಅನುಷ್ಠಾನಗಳನ್ನ ಮನೆಯಲ್ಲಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವು ಯಾಕೆ ಬಿಡಬೇಕು ಅಂತ ಮಾಡ್ತಾರೆ ಅದರಿಂದ ಮೊದಲು ತಿಳುವಳಿಕೆಯನ್ನ ನಾವು ಕಳ್ಕೊಂಡೆವು ತಿಳುವಳಿಕೆಯನ್ನು ಕಳ್ಕೊಂಡ ಮೇಲೆ ಪ್ರಶ್ನೆ ಬಂದು ಯಾಕೆ ಮಾಡಬೇಕು ಅಂತ ಹೋಗಲಿಕ್ಕೆ ಪ್ರಾರಂಭ ಆಯಿತು ಅದರಿಂದ ಮೊದಲು ತಿಳಿಬೇಕು ತಿಳಿದು ನಂಬಬೇಕು ನಂಬಿ ಮಾಡಬೇಕು ಅಂತ ಈ ಪ್ರೊಸೆಸ್ ಅನ್ನೇ ನಾವು ಕಳ್ಕೊಂಡು ತಿಳುವಳಿಕೆ ಮೊದಲನೇ ಲಿಂಕೆ ತಪ್ಪಿ ಹೋಯ್ತು ತಿಳುವಳಿಕೆ ಹೋಗಿ ಮಾಡಿದ್ರು ಒಂದೆರಡು ಕಲ್ಮಾರ್ ನಾವು ಈಗಿನ ಹುಡುಗರು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿದಾಗ ನಾವ್ ಏನ್ ಮಾಡಬೇಕಿತ್ತು ಹಿರಿಯರಾದವರು ಈ ಕಾರಣದಿಂದ ಮಾಡಬೇಕು ಅಂತ ಮಕ್ಕಳಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕಿತ್ತು ಆದ್ರೆ ನಮಗೆ ಗೊತ್ತಿರಲಿಲ್ಲ ಆದ್ರಿಂದ ಮಕ್ಕಳು ಕೇಳಿದಾಗ ಸಿ ಬಂತು ನಮಗೆ ಹಾಗೆಲ್ಲ ಕೇಳಬಾರ್ದು ದೊಡ್ಡವರೆಲ್ಲ ಮಾಡಬೇಕು ಪ್ರಶ್ನೆ ಮಾಡಬಾರ್ದು ಅಂತ ಬೈಲಿ ಮಕ್ಕಳನ್ನ ಓಹೋ ಇವ್ರಿಗೇ ಗೊತ್ತಿಲ್ಲ ಇವ್ರು ಗೊತ್ತಿಲ್ಲದೆ ಮಾಡ್ತಾರೆ ನಾ ಯಾಕೆ ಮಾಡ್ಬೇಕು ಅಂತ ಮಗ ನಂಬಿಕೆಯನ್ನ ಕಳ್ಕೊಂಡ ಹಾಗಾಗಿ ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಅಪಾಯ ಇರುವುದು ಬೇರೆ ಧರ್ಮಗಳಿಂದ ಅಲ್ಲ ನಮ್ಮ ಮಕ್ಕಳಿಗೆ ನಾವು ಈ ಸಾಂಸ್ಕೃತಿಕ ಪರಂಪರೆ ಅರ್ಥವನ್ನ ತಿಳಿ ಹಾಗಾಗಿ ಅವರ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದ ಆದ್ರೆ ಇದು ಉಳಿಯೋದಿಲ್ಲ ಉಳಿಯಬೇಕಾಗಿದ್ರ ಮೊದಲು ನಾವು ತಿಳಿದು ಮಾಡಬೇಕು ನಂಬಿ ಮಾಡ್ಬೇಕು ಈ ಮಾತು ಒಂದು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ನಾವು ಎಲ್ಲಿ ಹಳಿದಪ್ಪಿ ಹೋಗ್ತಾ ಇದೇವೆ ಅದನ್ನು ವಿದೇಶಿಯರು ಕಂಡು ಹೇಗೆ ನಡ್ತಾ ಇದ್ದಾರೆ ನಮ್ಮನ್ನು ಅನ್ನೋದು ತಿಳಿದ್ರೆ ತುಂಬಾ ಸಂಕಟವಾಗುತ್ತೆ ಎಷ್ಟು ದೊಡ್ಡ ಸಂಪತ್ತ ಆಧ್ಯಾತ್ಮಿಕ ಸಂಪತ್ತನ್ನ ಪ್ರಾಚೀನರು ಈ ದೇಶದ ಜನಾಂಗಕ್ಕೆ ಕೊಟ್ಟು ಹೋಗಿದ್ದಾರೆ ನಾವು ಅದನ್ನು ಉಳಿಸಿ ನಮ್ಮ ಮುಂದಿನ ತಲೆಮಾರಿಗೆ ಕೊಡದೇ ಇದ್ರೆ ಈ ಸಂಪತ್ತಿನ ಕೊನೆಯ ಕೊಂಡಿಯಾಗಿ ಅದರ ಉತ್ತರಾಧಿಕಾರಿಗಳಾಗಿ ಮುಂದುವರಿಯುವ ಹಕ್ಕನ್ನು ನಮ್ಮ ಮಕ್ಕಳಿಂದ ವಂಚಿತರನ್ನಾಗಿ ಮಾಡಿದ ಪಾಪಗಳಾಗ್ತವೆ ಕನಿಷ್ಠ ನಾವು ತಿಳ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನು ಮಾಡಿ ಹೋಗಬೇಕು ನಾವು ಇದರಿಂದ ಈ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆಯ ಉತ್ತರಾಧಿಕಾರಿಗಳು ನಾವು ಒಂದು ಹೇಳಿಕೊಳ್ಳುವ ಹಕ್ಕನ್ನು ನಾವು ಕಳ್ಕೊಳ್ತೇವೆ ಕನಿಷ್ಠ ಆಗಿ ಕಲಕಲೆ ಇದ್ರೆ ಸಾಕು ಚಾರ್ಯರು ಅಂತಾರೆ ಮಾತಾಡ್ತಾರೆ ಏನು ಅಂದ್ರೆ ಅನೇಕ ಮಂದಿ ಹೇಳೋದು ಎಲ್ಲಿ ಆಗುತ್ತೆ ಸ್ವಾಮಿ ಇದೆಲ್ಲ ಈವತ್ತಿನ ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ ಕಟ್ಟಿಕೊಂಡು ಏನಾಗುತ್ತೆ ಆಗುವುದಿಲ್ಲ ಹೋಗುವುದಿಲ್ಲ ಅದಕ್ಕೆ ನಾವು ಆಲೋಚನೆ ಬಿಟ್ಟಿದ್ದೇವೆ ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮ ಅಂತ ಒಂದು ಮಾತಾಡ್ತಾರೆ ಆಚಾರಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶ್ರೇಷ್ಠ ಪ್ರತಿಭಾವಂತನಾದಂತಹ ಇಡೀ ಪ್ರಪಂಚಕ್ಕೆ ಒಂದು ಹೊಸ ವಿಚಾರಧಾರೆಯನ್ನು ಕೊಟ್ಟಂತಹ ಸಾಥೀಲರ ಒಬ್ಬ ಮೇಧಾವಿ ಅಂತಹ ಮೇಧಾವಿ ಈ ಜಿಲ್ಲೆಯಲ್ಲಿ ಹುಟ್ಟಿದ್ರು ಅಂತ ಹೇಳಿಕೊಂಡು ಅವ್ರು ಅಲ್ಲೇ ಅವರು ಹೇಳುತ್ತಾರೆ ನೀನು ಎಲ್ಲಿ ಆಗುತ್ತೆ ಇಡೀ ವೇದಾಂತ ಈ ದಿಲಾಸತಿಲ್ಲ ತಿಳ್ಕೊಂಡು ಅದನ್ನು ಸಾಧನೆ ಮಾಡುವುದು ಆಗೋದಿಲ್ಲ ಹೋಗುದಿಲ್ಲ ಅಂತ ಬಿಡಬೇಡ ಅಡಿ ಇಲ್ಲ ಎಷ್ಟಾಗತ್ತೋ ಜೀವಿಸಿಕೊ ಹೂಸಿ ಗುರಿ ಮುಟ್ಟುವುದು ಸಾಧ್ಯ ಆಗಲಿಲ್ಲ ಅಂತ ನಿರಾಶನ ಆಗಬೇಡ ಅಲ್ಲ ಸ್ವಾಮಿ ಈ ಜನ್ಮದಲ್ಲಿ ಯಶ ಓದಿದೆ ಒಂದು ಸತ್ತೆ ಮರು ಮುಂದಿನ ಜನ್ಮ ಗುಣ ಹರಿ ಹೋಗಿ ಪ್ರಾರಂಭ ಆಗುತ್ತಲ್ಲ ಈ ಜನ್ಮ್ ಕಲಿತದೆಲ್ಲ ಹೋಯ್ತಲ್ಲ ವೇಸ್ಟ್ ಆಯ್ತಲ್ಲ ಆದರೆ ಅವರು ಹೇಳ್ತಾರೆ ಯಾವುದೂ ವೇಸ್ಟ್ ಆಗುವುದಿಲ್ಲ ಫಿಲಾಸತಿ ಯಾಕಂದ್ರೆ ಅದು ಮನಸ್ಸಿನಲ್ಲಿ ರೆಕಾರ್ಡ್ ಆಗುತ್ತೆ ಸಂಸ್ಕಾರವಾಗಿ ಉಳಿಯುತ್ತೆ ಅದು ನಿನ್ನ ಮುಂದಿನ ಜನ್ಮಕ್ಕೂ ಬರುತ್ತೆ ಅಂತಾರೆ ಹಾಗಾಗಿ ಹತ್ತು ಮೆಟ್ಟಲಿನ ಒಂದು ಉಪದಿಗೆ ಮೇಲೆ ಹತ್ತಲಿಕ್ಕೆ ಆಗಲಿಲ್ಲ ಒಂದು ಮೆಟ್ಲು ಹತ್ತುವಾಗ ನನ್ನ ಜನ್ಮ ಮುಗಿಯಿತು ಅಂದ್ರೆ ಮುಂದಿನ ಜನ್ಮದಲ್ಲಿ ಎರಡನೇ ಮೆಟ್ಲು ಹತ್ತಿದ್ರೆ ಸರಿ ನೀನು ಒಂದು ಮೆಟ್ಲು ಹತ್ತಿದ್ದು ಹತ್ತಿದ್ದೆ ಅದು ಕ್ರೆಡಿಟ್ ಆಯಿತು ಅದರಿಂದ ನಷ್ಟ ಇಲ್ಲ ಪ್ರಾರಂಭ ಮಾತ್ರ ನೀನು ಇದನ್ನ ಅಧ್ಯಾಸ ಮಾಡಬೇಕು ಅಂತ ಆಸೆ ಪಟ್ಟು ತೊಡಗು ತೊಡಗಿರುವುದು ವ್ಯರ್ಥ ಅಲ್ಲ ಮುಂದಿನ ಜನ್ಮದಲ್ಲಿ ಮುಂದುವರೆಸುತ್ತೆ ತೊಡಗುವುದಕ್ಕೆ ಅನ್ನೋದು ಇಲ್ಲಿ ಆಗಬೇಕು ಅದು ಬೇರೆ ಅಥ್ವ ಡಿಸೈರ್ ಟು ಲರ್ನ್ ಫರ್ಸ್ಟ್ ನಮ್ಮ ಸಂಸ್ಕೃತಿಯನ್ನು ಕಲೀಬೇಕು ಅಂತ ಆಸೆ ಆಸೆ ಬರುವುದು ಒಂದು ಸಾಧನೆ ಅಂತ ಅದು ಎಷ್ಟಾಗುವುದಿಲ್ಲ ಆ ಆಸೆ ಉತ್ಕಟವಾಗಿದ್ರೆ ನಿನಗೆ ಇಂಡಿಯನ್ ಫಿಲಾಸಫಿ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡತಕ್ಕ ವಾತಾವರಣದಲ್ಲಿ ಮುಂದಿನ ಜನ್ಮದಲ್ಲಿ ಹುಟ್ಟಿದೆಯಾ ಹಾಗಾಗಿ ಯಾವ ಕ್ರಿಯೆಯೂ ಈ ಫಿಲಾಸಫಿಯ ಮಾರ್ಗದಲ್ಲಿ ಯಾವ ಹೆಜ್ಜೆಯೂ ವ್ಯರ್ಥ ಹೆಜ್ಜೆ ಎತ್ತಿ ಮುಂದಿನ ಹೆಜ್ಜೆ ಇಳದೇ ಇದ್ರು ಮುಂದಿನ ಜನ್ಮದಲ್ಲಿ ಎತ್ತಿದ ಹಂತದ ಪ್ರಸತಿ ಇಡುವ ಕ್ರಿಯೆ ಹಾಗಾಗಿ ಏನೂ ವ್ಯರ್ಥವಾಗುವುದಿಲ್ಲ ಎಷ್ಟು ಸಾಧಿಸಿದೆವೋ ಅಷ್ಟು ನಮ್ಮ ಜೀವದ ಸಾಧನೆ ಈ ದೇಹದ ಸಾಧನೆ ಈ ಜನ್ಮದ ಸಾಧನೆ ಅಲ್ಲ ಮುಂದೆ ಕೂಡ ಅದು ಅನುವೃತವಾಗುತ್ತೆ ಅಂತ ಭರವಸೆ ಕೊಟ್ಟಿದ್ರು ಒಂದು ಏಳೆಂಟು ವರ್ಷಗಳ ಕೆಳಗೆ ಒಬ್ಬ ಅಮೇರಿಕನ್ ವಿದ್ಯಾರ್ಥಿ ನಮ್ಮ ಮನೆಗೆ ಬಂದಿಲ್ಲ ನಿಮ್ಗೆ ಆಶ್ಚರ್ಯ ಆಗೋದು ಬಂದದ್ದು ಯಾಕೆ ಗೊತ್ತೋ ಅವನಿಗೆ ಒಂದು ಭಯ ಏನು ಅಂದ್ರೆ ಅವರ ಕ್ರಿಶ್ಚಿಯಾನಿಟಿಯ ಈಗದ ಕಾನ್ಸೆಪ್ಟ್ ಪ್ರಕಾರ ಒಂದೇ ಜನ್ಮಓನಿ ದರ್ ಇಸ್ ನೋಡಿ ಇನ್ ಒಂದು ಜನ್ಮದಲ್ಲಿ ಸಾಧನೆ ಮಾಡದೆ ಮುಂದೆ ಸಾಧನೆ ಮಾಡಲಿಕ್ಕೆ ಮುಂದೆ ಜನ್ಮ ಇಲ್ಲ ಅವನು ಬಂದು ಹೇಳಿದ ನನ್ನ ಹತ್ರ ನನಗೆ ಈ ಜನ್ಮದಲ್ಲಿ ಈಗ ಬಹಳಷ್ಟು ವರ್ಷ ಕಳೆದು ಹೋಯಿತು ಇನ್ನು ಮುಂದೆ ಈ ಜನ್ಮದಲ್ಲಿ ನಾನು ಸಾಧನೆ ಮಾಡುವುದು ಸಾಧ್ಯ ಇಲ್ಲ ನನಗೆ ಮುಂದೆ ಜನ್ಮ ಇಲ್ಲ ನಮ್ಮ ಸಿದ್ಧಾಂತ ಪ್ರಕಾರ ಅಕಾರ್ಡಿಂಗ್ ಟು ಕ್ರಿಶ್ಚಿಯಾನಿಟಿ ಸೊ ಪ್ಲೀಸ್ ಯಶ ನೀಡ್ ಟ್ರಿ ಇನ್ ಕಾರ್ನೇಷನ್ ದನ್ ಐ ವಿಲ್ ಕಂಟೆಮ್ ಇಟ್ ನನಗೆ ಭರವಸೆ ಪಡಿ ಪುನರ್ಜನ್ಮ ಇದೆ ಅಂತ ಭರವಸೆ ಕೊಡಿ ನಾನು ಸಂತೋಷವಾಗಿ ಹೋಗುತ್ತೇನೆ ನಾನು ತೀರ ಮಾನಸಿಕವಾಗಿ ವ್ಯಗ್ರಹನಾಗಿ ಬಿಟ್ಟಿದ್ದೇನೆ ಎಂದು ನಾನು ಹೇಳಿದ್ರೆ ಪುನರ್ಜನ್ಮವನ್ನ ಹೇಳತಕ್ಕಂತಹ ಪುನರ್ಜನ್ಮವನ್ನು ಪ್ರಪಂಚಕ್ಕೆ ಬೋಧನೆ ಮಾಡಿರತಕ್ಕಂಥ ದೇಶ ಇದು ನೀನು ಖಂಡಿತವಾಗಿ ಪುನರ್ಜನ್ಮ ಇದೆ ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಆಗತ್ತೆ ನೀನು ಧೈರ್ಯವಾಗಿ ಅಮೆರಿಕಕ್ಕೆ ಹೋಗುವಂತೆ ನಾನು ಅವ್ರು ಯಾಕಿಲ್ಲ ಅಂತ ಹೇಳಿದ್ರು ಅಂದ್ರೆ ಪುನರ್ಜನ್ಮ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಇವರು ಸಾಧನೆ ಮಾಡೋದನ್ನ ಕೋಸ್ಟ್ಗೊಂಡ ಮಾಡಬಹುದು ಅನ್ನೋ ಭಯಕ್ಕೋಸ್ಕರ ಹಾಗೆ ಹೇಳಿದ್ರು ಪುನರ್ಜನ್ಮ ಇದೆ ಅಲ್ವಾ ಈ ಜನ್ಮದಲ್ಲಿ ಮಜಾ ಮಾಡೋಣ ಮುಂದಿನ ಜನ್ಮದಲ್ಲಿ ವಿಲಾಸ ನಾನು ಹಾಗಾಗಿ ಮುಂದಿನ ಜನ್ಮ ಹುಟ್ಟಾರು ಅದೇ ಸಿದ್ಧಾರ್ಥಲ್ವಾ ಈ ಜನ್ಮದಲ್ಲಿ ಮಜಾ ಮಾಡೋಣ ಮುಂದಿನ ಜನ್ಮದಲ್ಲಿ ಯಾವಾಗ ಈ ಪೋಸ್ ಕೂಡ ಯಾವಾಗ ಕಾರ್ಡ್ ಪಡೋದು ಯಾವಾಗ ಅದರಿಂದ ಇದಕ್ಕೆ ಅರ್ಥವೇ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಹೇಳಿದ್ರೆ ಈ ಜನ್ಮದೇ ಸಾಧನೆ ಮಾಡ್ತಾರೆ ಅಂತ ಅದೇನು ಇಲ್ಲ ಪುನರ್ಜನ್ಮ ಇದೆ ಅಂತಂದ್ರು ಮುಂದಿನ ಜನ್ಮದಲ್ಲಿ ನಾವು ಈಗ ಸಿದ್ಧ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ವಜಾ ಮಾಡೋಣ ಮುಂದಿನ ಜನ್ಮ ನೋಡೋಣ ಒಂದು ಎರಡನೇದ್ದು ಮುಂದಿನ ಜನ್ಮದಲ್ಲಿ ಮತ್ತೆ ನಾವು ಮನುಷ್ಯರಾಗಿ ಹುಟ್ಟಿ ಹಾಗೆ ಆಗ್ಬೇಕು ಅಂತ ಏನೂ ಇಲ್ಲ ಇಲ್ಲೇ ಮಣಿಪಾಲದಲ್ಲಿ ಒಬ್ಬರನ್ನ ನಾವು ಟಿಪ್ರೈಸ್ ಮಾಡಿ ಐದು ಜನ್ಮದ ಕಥೆ ಹೇಳಿದ್ದು ನಿಮಗೆ ಬಹಳ ಜನ ಗೊತ್ತಿರಬಹುದು ಅವರು ಗುರು ಜನ್ಮದೇ ಅದಕ್ಕಿಂತ ಹಿಂದೆ ಅವರು ಅಹಮದಾಬಾದ್ ನಲ್ಲಿ ಹೋಗ್ ಮುಸ್ಲಿಂ ಪಾತ್ರವಲ್ಲ ಅದಕ್ಕಿಂತ ಹಿಂದೆ ಜನ ಪಿಲ್ಬರ್ಗ್ ನಲ್ಲಿ ಅಮೆರಿಕನ್ ಅದು ಮಧ್ಯೆ ಹೋಗ್ ಹಾಕಿ ಅವ್ರು ಇಷ್ಟೋ ಅಂತ ಹೇಳಿ ಹಾಗಾಗಿ ಮನುಷ್ಯನಾಗೂ ಸಾಧನೆ ಮಾಡಬೇಕಲ್ಲ ಕಣಿತ ಮನುಷ್ಯನಾಗ್ ಹುಡುಕಬೇಕಲ್ಲ ಮನುಷ್ಯರಾಗಿಯೇ ನಾವು ಇನ್ನೊಂದು ಜನರ ಹುಟ್ಟುತ್ತೇವೆ ಅನ್ನೋ ಗ್ಯಾರಂಟಿ ಏನಿದೆ ಇವಾಗ ಮರಗಳು ಪ್ರಾಣಿಗಳು ಅವರು ಮುಂದಿನ ಜನರಿಗೆ ಖಂಡಿತವಾಗಿ ಮರಗಳಾಗಿ ಹುಟ್ಟಿದ್ರೆ ಯಾಕಂದ್ರೆ ಏನೂ ಕಾಪು ಮಾಡಿಲ್ಲ ಅವರಿಗೆ ಅವರಿಗೆ ಪ್ರೋಗ್ರೆಸಿವ್ ಮುಂದಕ್ಕೆ ಹೋಗುವಂತದ್ದು ಮರಗಳು ನಾವು ಮರಗಳನ್ನು ಕರೆದರೆ ಮುಂದಿನ ಜನ್ಮ ಮನುಷ್ಯರಾಗಿ ಬಿಟ್ಬಹುದು ಅದೇ ಮನುಷ್ಯ ಮತ್ತೊಂದು ಜನ್ಮದಲ್ಲೂ ಮನುಷ್ಯನಾಗುವಂತಹ ಕೆಲಸ ಮಾಡತಾನೆ ಎಂಬುದು ಪ್ರಾಯ ಅವನು ಮತ್ತೊಮ್ಮೆ ಮನುಷ್ಯನಾಗಬೇಕಾದ ಅದಕ್ಕೆ ಅವನಿಗೆ ಶಾಸ್ತ್ರದಲ್ಲಿ ಮನುಷ್ಯನಿಗೆ ಏನು ಗೊತ್ತಾ ಅವನು ಅವನು ಅರ್ವಾಗತಿ ಇಂತ ಹೆಸರವನು ಸೈಕಲ್ನಲ್ಲಿ ತುದಿಯಲ್ಲಿರುವವನು ಸೈಕಲ್ ಮೂವ್ಮೆಂಟ್ ಆಯಿತು ಚಕ್ರದ ತುದಿಯಲ್ಲಿರುವವನು ಚಕ್ರ ಮೂವ್ಮೆಂಟ್ ಆಯ್ತು ಅಂದ್ರೆ ಕೆಳಕೆ ಹೋಗುವುದು ಮೇಲೆ ಹೋಗುದಿಲ್ಲ ಮರಗಳು ಇನ್ನು ಹೇರನಲ್ಲಿದ್ದಾವೆ ಇವನು ಜನಿತನಲ್ಲಿದ್ದಾನೆ ಸೊ ಮೂಮೆಂಟ್ ಆಯ್ತು ಅಂದ್ರೆ ಮರಗಳು ಪ್ರಾಣಿಗಳು ಮೂವ್ಮೆಂಟ್ ಆಯಿತು ಅಂದ್ರೆ ಈ ಉರುಷಂದ್ರ ಮೇಲಕ್ಕೆ ಬರೋದು ಮನುಷ್ಯ ಕೆಲಕ್ಕೆ ಹೋಗೋದು ಕೆಳಕ್ ಹೋಗಲೇ ಇರಬೇಕಾದ್ರೆ ಚಕ್ರದಿಂದ ಪಾರಾಗಿ ನಿಲ್ಲಬೇಕು ನಾ ಮನುಷ್ಯನ ಗತಿ ಅಧೋಗತಿ ಯಾವಾಗಲ್ಲೂ ಆ ಎಚ್ಚರ ಮನುಷ್ಯನಿಗೆ ಇರೋದಿಲ್ಲ ಹಾಗಾಗಿ ಈ ಎಚ್ಚರದಿಂದ ಪುನರ್ಜನ್ಮ ಇದೆ ಅಂದ ತಕ್ಷಣ ಎಲ್ಲವನ್ನು ಮರೆತು ಸುಖವಾಗಿರೋ ಸಾಧ್ಯವಿಲ್ಲ ಅದು ಒಂದು ಕೆಲವರು ಇನ್ನು ಕೆಲವರು ಹೇಳೋದುಂಟು ಏನಂದ್ರೆ ಎಷ್ಟೋ ಮಂದಿ ಮನೆಗಳೇ ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ ವೇದಾಂತದ ಬಗ್ಗೆ ಫಿಲಾಸಫಿ ಬಗ್ಗೆ ಆಸಕ್ತಿ ದೋಧಿಸಿದ್ರೆ ತಂದೆ ತಾಯಿ ಬಯ್ಯೋದು ಡಿ ವಯಸ್ಸಿನಲ್ಲಿ ಏನು ಫಿಲಾಸಫಿ ಎಲ್ಲ ಅರ್ಭುಕರು ಅರವತ್ತನೇ ಶಾಂತಿ ಆದ್ಮೇಲೆ ಫಿಲಾಸಿಡಿಯವರು ಫಿಲಾಸಸಿ ಹುಟ್ಟೋ ನಿನಗೆ ಅಂತ ಮಕ್ಕಳನ್ನ ಒಯ್ಯುವ ಹಿರಿಯರನ್ನ ನಾನು ನೋಡಿದ್ದೇನೆ ಯಾರು ಸ್ವಾಮಿ ಅರವತ್ತನೇ ಶಾಂತಿ ಆದ್ಮೇರೋ ನೀರು ಧಟ್ಟಿಯಾಗಿರ್ತಿ ಅಂತ ಭರವಸು ಕುರು ಜೋಯಿಸರು ಯಾರು ಉಪನಿಷತ್ ಹೇಳುತ್ತೆ ಇಹಚೇ ದೇ ಸತ್ಯಮಸ್ತಿ ನಟೇದಿಹಾವೇದಿನ್ ಮಹತೀವಿ ನಷ್ಟಿಹಿಂತ ನೀನು ಈ ಕ್ಷಣದಲ್ಲೇ ಈಗಿಂದೀಗ ಸತ್ಯವನ್ನ ತಿಳಿಯುವ ಪ್ರಯತ್ನ ಮಾಡಿದರೆ ನಿನಗೆ ಸತ್ಯ ಸಿಕ್ಕಿತ್ತು ಇಲ್ಲ ಅಂದ್ರೆ ಕಳೆದು ಹೋದ ಮತ್ತೆ ಎಂದೂ ಮರಳಿ ಪಡೆಯುವುದು ಸಾಧ್ಯವಿಲ್ಲ ಯಾವುದನ್ನಾದರೂ ಮರಳಿ ಪಡೆಯಬಹುದು ತಳೆದು ಹೋದ ದುಡ್ಡನ್ನು ಮರಳಿ ಪಡೆಯಬಹುದು ಆದರೆ ಕಳೆದು ಹೋದ ಕ್ಷಣ ಫಾಸ್ಟ್ ಈಸ್ ಪಾಸ್ಟ್ ಅದನ್ನು ಮತ್ತೆ ರಿಟೈನ್ ಮಾಡುವುದು ಸಾಧ್ಯವೇ ಇಲ್ಲ ಈ ಎಚ್ಚರವನ್ನ ನಮಗೆ ಪ್ರತಿದಿನ ದಿನ ಸೂರ್ಯ ಕೊಡ್ತಾ ಇದ್ದಾನೆ ನಾವು ಮಲ್ಪ ಹೋಗ್ತೇವೆ ಸನ್ಸೆಟ್ ನೋಡ್ತೇವೆ ಆಹಾ ಏನ್ ಬ್ಯೂಟಿಫುಲ್ ಸೀನು ಅಂತೇವೆ ಅದ್ರ ಶಾಸ್ತ್ರಕಾರ ಹೇಳ್ತಾರೆ ಪ್ರತಿಯೊಂದು ಸತ್ಯದ ಹಿಂದೆ ಒಂದು ಭಯಾನಕವಾದ ಮುಖ ಇದೆ ಅದು ಕಠೋರವಾದ ಜೀವನ ಸತ್ಯ ಅದನ್ನು ನೀನು ಮರೀತಿಯ ಏನು ಹೇಳ್ತಾರೆ ಉದ್ಯನ್ ಅಸ್ತ್ಯಂಚ ಎನ್ನಸೌ ಸಾಯು ಹರತಿ ವೈ ಪುಮ್ಸಾಮ್ ಉದ್ಯನ್ ಅಸ್ತಂಚ ತತ್ಯರ್ಥೆಯ ಯಕ್ಷಣ ಇತಃ ಉತ್ತಮ ಶ್ಲೋಕ ವರ್ತಯ ಆಯುರು ಪ್ರತಿಯೊಂದು ದಿವಸ ಸೂರ್ಯ ಮುಳುಗುತ್ತಾನೆ ನಾವು ಎಷ್ಟು ಖುಷಿ ಪಡ್ತೇವೆ ಸನ್ಸೆಟ್ ಅನ್ನು ನೋಡಿ ಅದರಲ್ಲಿ ಒಂದು ಕಠೋರವಾದ ಸತ್ಯ ಇದೆ ಪಯನು ಪ್ರತಿಯೊಂದು ಬಾರಿ ಸೂರ್ಯ ಮುಳುಗಿದಾಗಲೂ ನಿನ್ನ ಜೀವನದ ಇಪ್ಪತ್ನಾಲ್ಕು ಗಂಟೆಯನ್ನು ಕಿತ್ತುಕೊಂಡು ಹೋಗುತ್ತಾನೆ ಒಂದೊಂದು ಸತಿ ಸೂರ್ಯ ಮುಳುಗಿದಾಗಲೂ ನೀನು ಸಾವಿಗೆ ಇಪ್ಪತ್ನಾಲ್ಕು ಗಂಟೆ ಹತ್ತಿರ ಆಗತಿ ಬಹಳ ಕಠೋರವಾದ ಸತ್ಯ ಆದರೆ ನಿಜವಾದ ಸತ್ಯ ಅದು ನಮಗೆ ಅಪ್ರಿಯ ಇರಬಹುದು ಹೆಚ್ಚಿನ ಸತ್ಯಗಳು ನಮ್ಗೆ ಅಪ್ರಿಯ ಆಗ್ತವೆ ಅಷ್ಟೇ ಒಪ್ಪದೇ ಉಪಾಯ ಇಲ್ಲ ಪ್ರತಿಯೊಂದು ಬಾರಿ ಸೂರ್ಯ ಉಳಿದಾಗಲೂ ನೀನು ಸಾಲಿಗೆ ಇಪ್ಪತ್ನಾಲ್ಕು ಗಂಟೆ ಹತ್ತಿದ ಅದೇ ನಡೆದಿರು ಅಂತ ನಾವು ಅದನ್ನು ಎಂದೂ ಯೋಚಿಸುವುದಿಲ್ಲ ಸೂರ್ಯ ಉಳಿದಾಗ ಏನ್ ಚೆನ್ನಾಗಿದೆ ಕ್ಯಾಮರಾ ಹಿಡ್ಕೊಂಡು ಕ್ಲಿಕ್ ಮಾಡಿಬಿಡೋಣ ಅಂತೇವೆ ಹೌದು ಆ ಸತ್ಯನ ಹಿಂದೆ ಒಂದು ಜೀವನದ ಕಠೋರ ಸತ್ಯ ಇದೆ ಇದನ್ನ ತಿಳಿಯುವುದಕ್ಕೋಸ್ಕರ ಮಾಡತಕ್ಕಂಥ ನಿರಂತರ ಪ್ರಯತ್ನವೇ ಭಾರತೀಯ ತತ್ವಶಾಸ್ತ್ರ ಈ ಜೀವನದ ಹಿಂದೆ ಇರತಕ್ಕಂತಹ ಸತ್ಯ ಬದುಕು ಅಂದ್ರೆ ಏನು ನಾನು ಅಂದ್ರೆ ಏನು ನಾನು ಎಲ್ಲಿಂದ ಪ್ರಾರಂಭ ಹರಿ ಎಲ್ಲಿ ಇರ್ತೀನಿ ನಾನು ಈ ಜನ್ಮದಲ್ಲಿ ಈ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಕ್ಷಣದಿಂದ ತಾಯುವ ಮಾತ್ರ ನನ್ನ ಅಸ್ತಿತ್ವ ಆದರೆ ಅದರ ಬಗ್ಗೆ ಏನೋ ಯೋಚನೆ ಮಾಡುವ ಪ್ರಶ್ನೆಯೇ ಇಲ್ಲ ಏನು ಯೋಚನೆ ಮಾಡಿದ್ರೆ ಒಂದಿವಸ ಕೊನೆಗೆ ಬುದ್ಧಿ ಆಗುವುದಷ್ಟೇ ಅದರ ಆಚೆಗೂ ಇದರ ಅನಂತರವೂ ನಾನು ಇರುವುದಾದರೆ ನಾನು ಹುಟ್ಟುವ ಮುಂಚೆ ಎಲ್ಲಿದ್ದೆ ನಾನು ಸ್ವತಃ ಮೇಲೆ ಹೋಗ್ತೇನೆ ಮತ್ತು ನನ್ನ ಜೀವನದ ಗತಿಗೆ ಅರ್ಥವೇನು ಈ ಇಡೀ ಅನಂತವಾದ ಗತಿಯನ್ನು ನಿಯಂತ್ರಿಸತಕ್ಕಂತಹ ಶಕ್ತಿ ಯಾವ ಅದನ್ನು ಕೃಷ್ಣ ಹೇಳ್ತಾನೆ ಅಭಾವದೀನ ಭೂತದ್ಗೀತೆ ಶ್ಲೋಕೇಶ ಅಭಾವದೀನ ಭೂತಕ್ತೀನೂ ವ್ಯಕ್ತಮಧ್ಯಾ ಭಾರತ ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನ ಇದನ್ನೇ ಮತ್ತೊಂದರೆ ಅಭಾವಾದೀನಿ ಭೂತಾನಿ ಭಾವ ಮಧ್ಯಾಹ್ನಿ ಭಾರತ ಅಭಾವ ನಿಧನನ್ಯವೇ ತತ್ರಕಾ ಪರಿದೇವನ ಇದೆರಡೂ ಮಹಾಭಾರತಲ್ಲೇ ಬಂದ ಶ್ಲೋಕ ಒಂದು ಗೀತೆ ಒಂದು ಗೀತೆ ಮಹಾಭಾರತದ ಬೇರೆ ಕಡೆ ಹಾಗಾಗಿ ಮಹಾಭಾರತವನ್ನು ಹೇಳದ ಗೀತೆಯನ್ನು ಹೇಳದಾಗಿದ್ದೀವಿ ಅಭಾವಾದೀನಿ ಭೂತಾನಿ ಹುಟ್ಟುವುದಕ್ಕಿಂತ ಮುಂಚೆ ಏನೋ ಅವ್ಯಕ್ತ ಎಲ್ಲಿಂದ ಬಂದೆ ಫ್ರಮ್ ಅನ್ನೋನ್ ಎಲ್ಲಿ ಹೋಗ್ತಿ ಅವ್ಯಕ್ತ ನಿಧನಾನ ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದೇನೆ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ ಈಗ ಇರುವ ಮೂರು ಕ್ಷಣಗಳಲ್ಲಿ ಯಾಕೆ ಹಾರಾಡ್ತೀಯಾ ನಿನ್ನ ಫ್ರಮ್ ಗೊತ್ತಿಲ್ಲ ನಿನ್ನ ಟೂ ಗೊತ್ತಿಲ್ಲ ಇದನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವ ಅಂದ ಕೃಷ್ಣ ಹೀಗೆ ಪ್ರಯತ್ನ ಮಾಡ್ತಾ ನಾನು ಇದರ ಆತಿಗೂ ಇರುವವನಾದ್ರೆ ಇದರ ಅನಂತರವೂ ಇರುವವನಾದ್ರೆ ಈ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಈ ಇಡೀ ಈ ಪ್ರಶ್ನೋತ್ತರಗಳ ಒಂದು ಮನನೇ ಜೀವನ ಜಿಜ್ಞಾಸಿಯಾಗಿ ಭಾರತೀಯ ತತ್ವಶಾಸ್ತ್ರ ಆಗಿ ಭಾರತೀಯ ತತ್ವಶಾಸ್ತ್ರ ಅಥವಾ ಭಗವದ್ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಇನ್ನೆರಡು ಸಂಗತಿಗಳು ನಮಗೆ ಗೊತ್ತಿರಬೇಕು ಒಂದು ಭಾರತೀಯ ತತ್ವಶಾಸ್ತ್ರ ಅಂದ್ರೆ ಇಟ್ ಈಸ್ ಪ್ಯೂರ್ಲಿ ಸೈಕಾಲಜಿ ಮನಃಶಾಸ್ತ್ರ ಪೂರ್ಣ ಮನಃಶಾಸ್ತ ಮತ್ತು ತತ್ವಶಾಸ್ತ್ರ ಒಂದೇ ಆಗಿ ಭಾರತದಲ್ಲಿ ಬೆಳೆದು ಬಂದಿದೆ ಪಾಶ್ಚಾತ್ಯದಲ್ಲಿ ಹಾರಲ್ಲ ಸೈಕಾಲಜಿ ಒಂದು ಬೇರೆ ಸಬ್ಜೆಕ್ಟ್ ಫಿಲಾಸಫಿ ಬೇರೆ ಸಬ್ಜೆಕ್ಟ್ ಭಾರತದಲ್ಲಿ ನೀವು ಪ್ರಾಚೀನ ಗ್ರಂಥಗಳಲ್ಲಿ ಸೈಕಾಲಜಿ ಅಂತ ಒಂದು ಪ್ರತ್ಯೇಕ ವಿಷಯವೇ ಬರುವುದಿಲ್ಲ ಆದರೆ ಮನಃಶಾಸ್ತ್ರ ಗೊತ್ತಿರಲಿಲ್ಲ ಅಂತಲ್ಲ ಅವರಿಗೆ ಸೈಕಾಲಜಿ ಮತ್ತು ಫಿಲಾಸಫಿ ಎರಡು ಒಂದೇ ಆಗಿದೆ ಭಗವದ್ಗೀತೆಯನ್ನು ಮನಃಶಾಸ್ತದ ಹಿನ್ನೆಲೆಯಲ್ಲಿ ನಾವು ಓದಬೇಕು ಆದ ಅರ್ಥ ಆಗುವಷ್ಟು ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಇದಾಗುವುದಿಲ್ಲ ಇನ್ನೊಂದು ಮುಖ ಇದೆ ನ್ಯೂಮರಾಲಜಿ ಯಾರಿಗೆ ನ್ಯೂಮರಾಲಜಿ ಗೊತ್ತಿಲ್ಲ ಅವರಿಗೆ ಭಾರತೀಯ ತತ್ವಶಾಸ್ತ್ರ ಅರ್ಥವಾಗುವುದಿಲ್ಲ ಭಗವದ್ಗೀತೆಯು ಅರ್ಥವಾಗುವುದಿಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಮೊದಲು ಹೇಳಿಬಿಡ್ತೇನೆ ಮಹಾಭಾರದಲ್ಲಿ ಹದಿನೆಂಟು ಪರ್ವಗಳಿವೆ ಮಹಾಭಾರದಲ್ಲಿ ಯುದ್ದ ನಡೆದದ್ದು ಹದಿನೆಂಟು ದಿವಸ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡ ಸೈನಿಕರು ಹದಿನೆಂಟು ಅಕ್ಷೋಧಿ ಮಹಾಭಾರತದ ಸಾರಭೂತವಾಗಿರತಕ್ಕ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯ ಮತ್ತು 18 ಪುರಾಣಗಳು ಈಶಾವಾದಿ ಉಪನಿಷ್ಠದಲ್ಲಿ ಹದಿನೆಂಟು ಮಂತ್ರಗಳು ಹಂಸದಾಯತ್ರಿಯಲ್ಲಿ ಹದಿನೆಂಟು ಶಬ್ದಗಳು ಪುರಾಣಗಳಲ್ಲಿ ಶ್ರೇಷ್ಠವಾದ ಭಾಗವತದಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳು ವಾಯು ದಿಸ್ ಕೈನಿ ಇದು ಗೊತ್ತಿಲ್ಲದೆ ಇದ್ರೆ ಭಗವದ್ಗೀತೆ ಅರ್ಥವಾಗುವುದಿಲ್ಲ ಇಡೀ ತತ್ವಶಾಸ್ತ್ರ ಅವರು ನ್ಯೂಮರಾಲಜಿ ಮೇಲೆ ಕಟ್ಟಿದ್ದಾರೆ ಈ ನ್ಯೂಮರಾಲಜಿಯನ್ನು ತಿಳ್ಕೊಂಡು ಆ ಹದಿನೆಂಟು ನಮಗೆ ಸಂಖ್ಯೆ ಅರ್ಥ ಆಗದೆ ಇದ್ರೆ ಹದಿನೆಂಟು ಅಧ್ಯಾಯ ಪಾರಾಯಣ ಮಾಡಿ ಏನೂ ಉಪಯೋಗ ಇಲ್ಲ ನಮ್ಮಲ್ಲಿ ಆಗಿರುವುದು ಒಂದರೆ ಅದೇ ಭಗವದ್ಗೀತೆಗೆ ಇಬ್ಬರೊತ್ತಿಗೆ ಅನ್ಯಾಯ ಮಾಡಿದರು ಶ್ರದ್ದೆ ಇದ್ದವರು ಅದನ್ನು ಓದಿ ಓದೋ ಮುಂಚೆ ಎಷ್ಟು ಅರ್ಥ ಆಗಿತ್ತು ಓದಿದ ಮೇಲೂ ಅಷ್ಟೇ ಅರ್ಥವಾಗಿ ಕೆನೆ ಕಟ್ಟಿಕೊಂಡು ಗಂಟು ಕಟ್ಟಿತ್ತು ಪೂಜೆ ಮಾಡಿ ಗಂಧ ಹಚ್ಚಿದ್ರು ಶ್ರದ್ಧೆಯವರು ಎದ್ದವರು ಅದನ್ನು ಗೀತೆಗೆ ಹಸಿದ್ರು ಇಬ್ಬರು ಒಟ್ಟಿಗೆ ಭಗವದ್ಗೀತೆಯನ್ನು ನಾಶ ಮಾಡಿದರು ನಮ್ಗೆ ಏನಾಗಬೇಕಾಗಿತ್ತು ಅಂದ್ರೆ ಭಗವದ್ಗೀತೆಯ ತಿರುಳನ್ನ ಜೀವನದಲ್ಲಿ ಅಳವಡಿಸುವ ಕ್ರಿಯೆ ನಡೆಯೇ ಇಲ್ಲ ಶ್ರದ್ಧೆ ಎದ್ದವರು ಪೂಜೆ ಮಾಡಿ ಕಟ್ಟಿಟ್ರು ಶ್ರದ್ಧೆ ಹೇಳಿದವರು ಬಿಟ್ಟಿದ್ರು ಅತಿ ಗೆದ್ದಲು ತಿಂದು ಇಬ್ರು ಮಾರಿದ್ದು ಗೀತೆಗೆ ಅನ್ಯಾಯ ಅಂದ್ರೆ ಅವರು ಚಂದ ಬೈಂಡ ಹಾಕಿದ್ರು ಒಳ್ಳೆ ಪಾಸ್ಲಿ ಬೈಂಡು ಆ ಬೈಂದಿನ ಮೇಲೆ ಗಂಧ ಹೂ ಎಲ್ಲ ಬಂತು ಏನೂ ಇಲ್ಲ ಅದರ ಒಳಗಿರತಕ್ಕ ತಿರುಳನ್ನು ಜೀರ್ಣಿಸಿಕೊಳ್ಳುವ ಪ್ರಯತ್ನ ಎರಡು ಕಡೆಯಿಂದಲೂ ನಡೆಯದೆ ಬಹಳ ಅನ್ಯಾಯ ಈ ನ್ಯೂಮರಾಲಜಿ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕಾದ್ರೆ ಆಮೇಲೆ ಅಲ್ಲೇ ಇನ್ನೊಂದು ವಿಚಿತ್ರವಾದ ಅನುಭವ ನ್ಯೂಯಾರ್ಕ್ನಲ್ಲಿ ಒಂದು ಹಾಸ್ಪಿಟಲ್ ಕಾಂಪ್ಲೆಕ್ಸ್ ಇದೆ ಅಲ್ಲಿ ಒಬ್ಬರು ಫೇಮಸ್ ಸೈಕಿಯಾಟ್ರಿಸ್ಟ್ ಇದೆ ಅಮೆರಿಕನ್ ಅವರ ಆಫೀಸ್ ನಲ್ಲಿ ಒಂದು ಚಿತ್ರ ಇದೆ ಅದು ಅರ್ಜುನನ್ಗೆ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡುವ ಅಧಿಕ ಸಂದೇಶ ಅದು ಎಲ್ಲ ಕಡೆ ಉಂಟು ನೀವು ಕೆತ್ತನೆ ಗಂಧದ ಕೆತ್ತನೆಯಲ್ಲಿ ಪೇಂಟಿಂಗ್ ಗೀತಾ ಸಂದೇಶ ಗೀತೋಪದೇಶದ ಒಂದು ಪೇಂಟಿಂಗ್ ಇದೆ ಅವರು ಅಮೆರಿಕನ್ ಸೈಕಿಯಾಟ್ರಿಸ್ಟ್ ಅವರ ಆಫೀಸ್ ನಲ್ಲಿ ಇದೆ ನಮ್ಮ ಸ್ನೇಹಿತರು ಅಲ್ಲಿ ಸೂಪರ್ ವಹಿಸ್ ಆಗಿದ್ದಾರೆ ಅವರು ಇಲ್ಲಿಯವರೆಗೆ ಬರ್ತೀವೇ ಅವರ ಹತ್ರ ಕೇಳಿದ್ರು ನೀವು ಯಾಕೆ ಭಗವದ್ಗೀತೆಯನ್ನು ಎತ್ತಿದ್ದೀರಿ ಮೇಲೆ ನಿಮ್ಮ ದೇವರೇನೋ ಅಲ್ಲ ಕೃಷ್ಣ ನೀವು ಯಾಕೆ ಇತ್ತಿದ್ದೀರಿ ಅಂತ ಅದಕ್ಕೆ ಅವರಿಗೆ ಏನು ಉತ್ತರ ಕೊಟ್ಟು ಬರುತ್ತೆ ಸೈಕೋಥೆರಪಿ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದವ ಕೃಷ್ಣ ಅರ್ಜುನ ಸೈಕಿಕ್ಕಾದಾಗ ಅವನಿಗೆ ಸೈಕೋಥೆರಪಿ ಮಾಡಿ ಅವನಿಗೆ ಮನೋರೋಗವನ್ನು ಪರಿಹಾರ ಮಾಡಿ ಸೈಕೋಥೆರಪಿ ಅನ್ನೋ ಒಂದು ಒಂದು ಸಬ್ಜೆಕ್ಟ್ ಅನ್ನು ಇಂಟ್ರೊಡ್ಯೂಸ್ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿ ಮೊದಲು ಪರಿಚಯಿಸಿದ ಮೃಷ್ಣ ಅವನ ಕಲಿಸಿದ ವಿದ್ಯೆಯನ್ನೇ ಕಲಿತು ನಾವು ಹೊಟ್ಟೆ ಇದ್ದೇವೆ ನಮ್ಮ ಗುರು ಅವರು ಅವನ ಫೋಟೋದಲ್ಲಿ ಯಾರು ಕೊಡೋ ಇರಬೇಕು ಅಂತ ಹೇಳಿ ನಮ್ಮಲ್ಲಿ ಎಷ್ಟು ಜನ ಸೈಕಾಟ್ರಿಸ್ಟ್ ಈ ಮಾತುಗಳ ಯಾರು ನಮ್ಮಲ್ಲಿ ಎಷ್ಟು ಜನ ಸೈಕಾಟ್ರಿಸ್ಟ್ ಆಫೀಸ್ನಲ್ಲಿ ಕೃಷ್ಣನ ಉಪದೇಶದ ಫೋಟೋವನ್ನು ಇಟ್ಟಾರು ಒಬ್ಬ ಅಮೆರಿಕನ್ ಈ ಮಾತಾಡ್ತಾನೆ ಕೃಷ್ಣ ಫಸ್ಟ್ ಸೈಕಾಟ್ರಿಸ್ಟ್ ಅವನು ಸೈಕೋಥೆರಪಿ ಅಂದ್ರೆ ನಮಗೆ ಅದನ್ನು ಪರಿಚಯಿಸಿದವನೇ ಅವನು ತಲೆಹರಿಸಿಯಾದಾಗ ಅವನು ತಲೆ ತಂಡದಾಗುವ ರೀತಿ ಉಪದೇಶ ನೀಡಿ ಅವನ ರೋಗಗಳನ್ನು ಮನೋರೋಗವನ್ನು ಗುಣಪಡಿಸುವುದು ಅನ್ನೋ ವಿಷಯ ನಮಗೆ ತಿಳಿಸಿದವನೇ ಕೃಷ್ಣ ಪ್ರಪಂಚಕ್ಕೆ ಸೈಕೋಥೆರಪಿ ಅಂದರೆ ಏನು ಅಂತ ಪರಿಚಯಿಸಿಕೊಟ್ಟವ ಕೃಷ್ಣ ಅವನು ವಿಶ್ವ ಜಗದ್ಗುರು ನಾವು ಶ್ಲೋಕ ಹೇಳಿದೆ ಕೃಷ್ಣ ಬಂದೇ ಜಗದ್ಗುರು ನಮ್ಮ ಜಗತ್ತು ನಾವೆಲ್ಲೋ ಮನೆ ಆಚೆ ಬಿಟ್ಟಿದ್ದಾರೆ ನಾಲ್ಕು ಮನೆ ಅಷ್ಟೇ ಇದೆಲ್ಲ ಕೆಲವು ಮಠ ಹಾಕೊಳ್ತಾರೆ ಜದ್ಗುರು ಜಗದ್ಗುರು ಅವ್ರ ಮಠವೇ ಗೊತ್ತಿಲ್ಲ ಯದಾದ್ರೆ ಜಗತ್ತಿರಂತ ಗೊತ್ತು ಅನೇಕ ಮಠವರಿಗೆ ನಾವು ಎಲ್ಲರೂ ಜಗದಗುರುಗಳು ಹಾಕೊಳ್ತಾರೆ ಹಾಗೆ ಕೃಷ್ಣ ಮುಂದೆ ಜಗದ್ಗುರು ಅಂತ ನಮ್ದೇ ಒಂದು ಜಗತ್ತಾಗು ತುಕೊಂಡಿದ್ದೇವೆ ನಿಜವಾದ ಜಗದಗುರು ಕೃಷ್ಣ ಯಾಕಂದ್ರೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೃಷ್ಣನಿಂದ ಸ್ಫೂರ್ತಿ ಪಡೆದು ಇಡೀ ವಿಶ್ವದ ಜನ ಸ್ಫೂರ್ತಿ ಪಡಿತಾ ಇದೆ ಹೀಗೆ ಈ ಒಂದೆರಡು ಅನುಭವಗಳಿಂದ ಕೃಷ್ಣ ಮತ್ತು ನಮ್ಮ ಫಿಲಾಸಫಿ ಭಗವದ್ಗೀತೆ ಉಪನಿಷತ್ತುಗಳು ಪ್ರಪಂಚದ ಬುದ್ಧಿಜೀವಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಮಾಡಿದೆ ಅನ್ನೋದನ್ನ ಯೋಚಿಸಿದಾಗ ಇಷ್ಟು ಜನ ಇದನ್ನು ಸಂತೋಷ ಪಡ್ತಾರೆ ನಮ್ಮ ಹುಡುಗರು ಇದರಿಂದ ವಂಚಿತರಾಗಿ ಬದುಕುತ್ತಾ ಇದಾರೆಲ್ಲ ಮತ್ತೆ ಅವರು ಓದಲಿಲ್ಲ ಅನ್ನೋದ್ರ ಬಗ್ಗೆ ತಪ್ಪುವುದಿಲ್ಲ ದಿ ಆರ್ ಪ್ರೌಡ್ ಆಫ್ ದೇರ್ ಇಗ್ನೊರೆನ್ಸ್ ಇದು ಎಂತಹ ನಾವು ಒಬ್ಬ ಬೆಂಗಳೂರಿನ ಒಬ್ಬ ದೊಡ್ಡ ಸಾಹಿತ್ಯಗಳು ಹೇಳುವುದು ಕೇಳಿದೆ ನಾನು ನಾನು ನಿಮ್ಮ ಭಾರತ ರಾಮಾಯಣ ಓದಲಿಲ್ಲ ಓದಲಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಅಭಿಮಾನ ಇದೆ ಇದು ಏನು ಕಥೆ ಅದು ಅಧ್ಯಯನದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವಷ್ಟು ಇಗ್ನೋರೆನ್ಸ್ ಇನ್ ಡಿಸ್ ಕಂಟ್ರಿ ಈ ಸ್ಥಿತಿ ಬಂತಲ್ಲ ನಮ್ಮ ದೇಶಕ್ಕೆ ನನಗೆ ಅವಾಗ ಜಾನ್ ವುಡ್ನ ಹೇಳಿದಂತಹ ಮಾತು ನೆನಪಾಯಿತು ಅವರು ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದರು ಬ್ರಿಟಿಷರ್ ಕಾಲದಲ್ಲಿ ಬ್ರಿಟಿಷ್ ಪ್ರತಿ ಅವ್ರನ್ನ ಕಲ್ಕತ್ತಾದ ವಿದ್ಯಾರ್ಥಿಗಳ ನಿಮ್ಮ ದೇಶದ ಪ್ರಾಚೀನ ಗ್ರಂಥಗಳ ಬಗ್ಗೆ ಉಪನಿಷತ್ತು ದ್ವೀಯ ಭಾರತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇದು ಸಾವಳ ಮೀನಿಂಗ್ಲೆಸ್ ಅಂತ ಹುಡುಗರು ಅದ್ರವಾಗಿ ಕಾಲೇಜ್ನಲ್ಲಿ ಕಲ್ತೋಗಿ ಇನ್ನೇನು ಹೇಳ್ತಾರೆ ಅವರು ಕಾಲೇಜ್ ಅವರು ಟೆಕ್ಸ್ಟ್ ಇಲ್ಲ ಅದು ಸೆಕ್ಯುಲರ್ ಕಂಟ್ರಿ ಅದ್ರಿಂದ ರಾಮಾಯಣ ಭಾರತ ಊದಬಾರದು ಕ್ಲಾಸ್ನಲ್ಲಿ ನಿಯಮ ಇದೆ ನಮ್ಮ ದೇಶದಲ್ಲಿ ಅದರಿಂದ ಅದೇನೋ ಹಿಂದಿನ ಅವೈಜ್ಞಾನಿಕ ಮನೋವೃತ್ತಿಯ ಪ್ರಾಚೀನ ಮೂಢನಂಬಿಕೆಯ ಅಡಗೂಲಜ್ಜ ಕಥಗಳ ಸಂತೆ ಅದು ಇದು ಸಾವಳ ಮೀನಿಂಗ್ಲೆಸ್ ಅಂತ ಹೇಳಿದಂತ ಹುಡುಗರು ಇವರಿಗೆ ಸಂತೋಷ ಆಗಲಿಲ್ಲ ಜಾನ್ ಒಡ್ರ ತುಂಬಾ ದುಃಖ ಆಯಿತಂತೆ ಈ ದೇಶದ ಹುಡುಗರು ತಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ತಿಳುವಳಿಕೆ ಇಳಿದ್ರೆ ಹೀಗೆ ಮಾತಾಡ್ತಾರಲ್ಲ ಅವರು ಒಂದು ದುಃಖದಿಂದ ಒಂದು ಮಾತು ಬರೆದಿದ್ದಾರೆ ಅದು ಅವರು ಬರೆದದ್ದು ನಮಗೆ ಇನ್ನೂ ಐವತ್ತು ಅರವತ್ತು ವರ್ಷಗಳ ಕೆಳಗೆ ಇವತ್ತು ಅದು ಹೆಚ್ಚು ರಿಲೆವೆಂಟು ಆಗಿ ಉಳಿದಿದೆ ಅವರು ಏನ್ ಹೇಳ್ತಾರೆ ಅಂದ್ರೆ ಪ್ರಾಚೀನ ಗ್ರಂಥಗಳ ಬಗ್ಗೆ ಅದನ್ನು ಓದುವ ಪ್ರಯತ್ನ ಮಾಡಿ ತಿಳಿಯುವ ಪ್ರಯತ್ನ ಮಾಡಿ ಅದನ್ನು ಓದದೆ ತಿಳಿಯದೇ ಅದು ಮೀನಿಂಗ್ ಲೆಸ್ ಅಂತಕ್ಕಂತಹ ಮಾತೇ ಯಾಕೆಂದ್ರೆ ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಅ ಮೀನಿಂಗ್ ದೇ ವ್ಯಾಟ್ ಫೋಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ ಲೆಸ್ Just yes to know anything about it. Prachiyanadalli meaningless ane namjithiru Naav meaning tullagi padukkohruun tullukohudatun the meaningless. They were not fools to believe in what is meaningless. Hagagi prachiyanaddrantakala bagike matte karnu tariyadekada. Aaddrantakalalli yenide ennudanna no Tumba avachi inda serious agi adhiyana marvekada antha avishyatate Bahala jharuragi de ee kaaladalli Nau adanna maretare kalidu hoodantha Nau kalakonda sampattu yenthadu anu roogatahudin anamai. Nama li sampattila antha allah Dodda sampattidae i desha dalli Wisdom of spiritualism. ಅಧ್ಯಾತ್ಮದ ಬಹುದೊಡ್ಡ ಸಂಪತ್ತು ನಮ್ಮ ಕಣ್ಣ ಮುಂದೆ ಇದೆ ಆದರೆ ಸಂಪತ್ತು ಇರೋದು ಮುಖ್ಯ ಅಲ್ಲ ನಾನು ಯಾವಾಗಲೂ ಒಂದು ಮಾತೇನೆ ಇರವೂ ಸಂಪತ್ತು ಅಲ್ಲ ಇರವಿನ ಅರಿವು ಸಂಪತ್ತು ಇದೆ ಅನ್ನೋದು ಗೊತ್ತಿಲ್ಲ ಅಂತ ನೋಡ್ಬಾಡುವೆ ಇವಾಗ ನನ್ನ ಕಿಸೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಯಾರಾದ್ರೂ ನೂರು ರೂಪಾಯಿ ಹಾಕಿದ್ರೆ ನಾನು ನಿಮ್ಮ ಐವತ್ತು ಪೈಸೆ ಕೊಡಿ ದೇವಸ್ಥಾನದಲ್ಲಿ ಡಬ್ಬಿ ಹಾಕಿ ಐವತ್ತು ಪೈಸೆ ಹಾಕಿ ನಾನು ಅಂಗೆ ಹಾಕೊಂಡು ಹೋಗೋದಾಗಿ ಕಿಸಲು ದುಡ್ಡು ತರಲಿಲ್ಲ ಮನೆಯಿಂದ ಅಂತ ನನ್ನ ಕಿಸೆಯಲ್ಲೇ ನೂರು ರೂಪಾಯಿ ಇರಬಹುದು ಇರೋದು ಗೊತ್ತಿರೋದು ಸಂಪತ್ತು ಹೌದು ಇರೋದು ಸಂಪತ್ತಲ್ಲ ಈ ದೇಶದಲ್ಲಿ ದೊಡ್ಡ ಸಂಪತ್ತು ಇದೆ ಇದೆ ಅಂತ ಗೊತ್ತಿರದೆ ಬಡವರಾಗಿ ನಾವು ಬದುಕಾ ಇದೇವೆ ಈ ಎಲ್ಲ ವಿಷಯಗಳನ್ನು ನಾವು ಯೋಚನೆ ಮಾಡಿದ್ರೆ ನಾವು ಮತ್ತೆ ಪ್ರಾಚೀನ ಗ್ರಂಥದಾಗ ಹೊರಡಬೇಕಾದ ಅವಶ್ಯಕತೆ ನಮಗೆ ಮನವರಿಕೆ ಆಗುತ್ತೆ ನಾನು ಒಂದು ಮಾತಿದೆ ಈಗ ಅದು ಸೈಕಾಲಜಿ ಮನಶಾಸ್ತ್ರ ಅದಕ್ಕೆ ಎರಡು ಘಟನೆಗಳನ್ನ ನಿಮ್ಮ ಮುಂದೆ ಇಟ್ಟೆ ಇದರ ನಂತರ ಈ ನ್ಯೂಮರಾಲಜಿ ಬಗ್ಗೆ ಒಂದು ಸ್ವಲ್ಪ ಚಿತ್ರಣ ಕೊಡಬೇಕು ಸಂಖ್ಯೆ ಅನ್ನುವುದು ಮಹಾಭಾರತದ ಸಂಖ್ಯೆ ಎಷ್ಟು ಒಂದು ಹದಿನೆಂಟು ನೀವು ಖಚಿತವಾಗಿ ಹೇಳಬಹುದು ಎಲ್ಲ ಹೋದ್ರೆ ಹದಿನೆಂಟು ಹದಿನೆಂಟು ಪರ್ವ ಯಾಕೆ ಹದಿನೆಂಟು ಅದು ಬರಿತ ಹೋದಾಗ ಹದಿನೆಂಟು ಪರ್ವ ಆಯಿತು ಬರದರು ಹದಿನೆಂಟು ಪರ್ವ ಆಗಬೇಕು ಅಂತ ಬರದ್ದು ಈಗ ನೋಡಿ ಮಹಾಭಾರತ ಹದಿನೆಂಟು ರಾಮಾಯಣ ಏಳು ರಾಮಾಯಣದ ಸಂಖ್ಯೆ ಏಳು ಮಹಾಭಾರತ ಸಂಖ್ಯೆ ಹದಿನೆಂಟು ರಾಮಾಯಣದಲ್ಲಿ ಏಳು ಕಾಂಡಗಳು ಬರಿತಾ ಬರಿತ ಏಳು ಕಾಂಡದಲ್ಲ ಏಳು ಕಾಂಡವನ್ನೇ ಬರಿಬೇಕು ಅಂತ ಬರದ್ ಇದು ಬರಿತಾ ಬರಿತೀತ ಹದಿನೆಂಟು ಪರ್ವ ಅಲ್ಲ ಹದಿನೆಂಟು ಪರ್ವ ಆಗಬೇಕು ಅಂತಲೇ ಬರದ್ ಭವದ್ಗೀತೆ ರಚನೆ ಮಾಡ್ತಾ ಹದಿನೆಂಟು ಅಧ್ಯಾಯ ಆಗಲ್ಲ ಹದಿನೆಂಟು ಅಧ್ಯಾಯ ಆಗಬೇಕು ಅಂತಲೇ ರಚನೆ ಮಾಡಿ ಹಾಗಾದ್ರೆ ಇಟ್ ಇಸ್ ಇಂಟೆನ್ಶನಲ್ ಟರ್ಮಾಸ್ಟಿ ಏನೇನು ಹದಿನೆಂಟು ಅಂದ್ರೆ ಏನು ಇದು ಬಹಳ ಇಡೀ ಭಾರತೀಯ ತತ್ವಶಾಸ್ತ್ರದ ಎಲ್ಲ ಮುಖಗಳನ್ನು ಎಲ್ಲ ತಿರುವುಗಳನ್ನು ಒಳಗೊಂಡಿರತಕ್ಕಂಥ ಸಂಖ್ಯೆ ಹದಿನೆಂಟು ಹದಿನೆಂಟು ಅರ್ಧ ಆದರೆ ಅಂದ್ರೆ ಮತ್ತೆ ಫಿಲಾಸಫಿ ಅರ್ಧ ಆಗ್ರಿಗೆ ಏನೂ ಕಷ್ಟ ಇದು ಏನು ಹದಿನೆಂಟು ಅಂದರೆ ಅನ್ನೋದನ್ನ ನಾವು ತಿಳ್ಕೋಬೇಕು ಇದಕ್ಕೆ ಅನೇಕ ಮುಖಗಳಿವೆ ಒಂದು ಭಗವದ್ಗೀತೆ ಹದಿನೈದನೇ ಅಧ್ಯಾಯದಲ್ಲಿ ಈ ಪ್ರಪಂಚನ ದ್ವಾಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರೇವೆ ಚರಸ್ ಸರ್ವಾ ಭೂತುಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ವನ್ಯ ಪರಮತ್ಮೇಪ್ಯುತ ಯೋಗ ಲೋಕತ್ರಯ ಆವಿಷ್ಯ ಈಶ್ವರ ಯಸ್ಮತ್ ಕ್ಷರತೀತಕ್ಷ ಅಥಸ್ ಲೋಕೇ ವೇದೇ ಪ್ರತಿ ಪುರುಷೋತ್ತಮ ಯೋ ಮಾಂ ಮತಂಮೋಢೋ ಜನಾಷೋತ್ತಮಂಜ ಮಾಂ ಸರ್ವರ್ವ ಭಾರತ ಇಶ್ಯತಮ ಶಾಸ್ತ್ರ ಮಯ್ದಬು ಬುಧಿಮೃತ ತ್ರಿಪುನೆ ಶ್ಲೋಕನೇ ದೇಹ ಕೊನೆಯಲ್ಲಿ ಬರುವಂತವು ನಾನು ಸ್ವಲ್ಪ ಅರಬಿಕ್ ಸಂಪ್ರದಾಯವನ್ನು ಅನಿಸುತ್ತಾ ಇದ್ದೇನೆ ಕೊನೆಯಿಂದ ಮೊದಲಿಗೆ ಬರುತ್ತಾ ಇದ್ದೇನೆ ಆಗ ಏನು ಹೇಳ್ತಾನೆ ಅಂದ್ರೆ ಈ ಪ್ರಪಂಚ ಅಂತಂದ್ರೆ ಮೂರರ ಒಂದು ಟ್ರಿಯಾಂಗಲ್ ಒಂದು ತ್ರಿಕೋಣ ಇದೊಂದು ಕ್ಷರ ಅಕ್ಷರ ಪುರುಷೋತ್ತಮ ಕ್ಷರ ಅಂತಂದ್ರೆ ಕ್ಷರ ಹದಿನಾರು ಇದೆ ಹದಿನಾರು ಕ್ಷರಗಳು ಹದಿನೇಳು ಅಕ್ಷರ ಹದಿನೆಂಟು ಪುರುಷೋತ್ತಮ ಇದೇ ಭಗವತಿ ಹದಿನಾರು ಕ್ಷರ ಹದಿನೇಳು ಅಕ್ಷರ ಹದಿನೆಂಟು ಪುರುಷೋತ್ತಮ ಹದಿನಾರು ಕ್ಷರ ಅಂದ್ರೆ ಏನು ಕ್ಷರ ಅಂದ್ರೆ ಬಿದ್ದು ಹೋಗುವ ದೇಹದ ಒಳಗೆ ಇರೋತಕ್ಕಮ ಅಂದ್ರೆ ನಾವೆಲ್ಲರೂ ಕ್ಷರರು ಈ ಜೀವ ಹದಿನಾರು ಅನ್ನುವುದು ಜೀವ ಅದಕ್ಕೆ ಬಿದ್ದು ಹೋಗುವ ಹದಿನೈದು ಬೇಲಿಗಳು ಹದಿನೈದು ಬೇಲಿಗಳ ಒಳಗೆ ಈ ಜೀವ ಇದ್ದಾರೆ ಈ ಹದಿನೈದು ಬೇಲಿಯನ್ನು ದಿಗಿದವಳು ಅಕ್ಷರ ಪ್ರಕೃತಿ ಆ ಬೇಲಿಯನ್ನು ಮುರಿದು ನಮ್ಮನ್ನು ಬಿಡುಗಡೆಗೊಳಿಸುವ ಹದಿನೆಂಟನೇ ಪುರುಷೋತ್ತಮ ಅಲ್ಲಿಗೆ ಮುಗಿದು ಅದರಾಕಿ ಏನೂ ಹೇಳಲಿಕ್ಕಿಲ್ಲ ಹದಿನೈದು ಬೇಲಿಗಳ ಒಳಗೆ ನಂಬರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಂದ್ರೆ ಜೀವ ಸೆವೆಂಟೀನ್ ಪ್ರಕೃತಿ ಏಯ್ಟೀನ್ ಪುರುಷೋತ್ತಮ ಇದೇ ಕ್ಷಣ ಅಕ್ಷರ ಪುರುಷೋತ್ತಮ ಅಂತ ಈ ಮೂರು ಹದಿನೆಂಟಾಗುತ್ತೆ ನಮಗೆ ಇವಾಗ ನಾವು ಏನು ಅಂತ ಗೊತ್ತಿಲ್ಲದೆ ನಾವು ಇದ್ದೇವೆ ಎಲ್ಲ ಜ್ಞಾನಿಗಳು ಅರ್ವಾಚಿನ ನೀನಲ್ಲ ಈ ಹದಿನಾರು ಹದಿನೈದರ ಒಳಗಿರುವುದರಿಂದ ಈ ಹದಿನೈದನ್ನು ಉರಿಯದೇ ನನಗೆ ಹದಿನಾರು ತಿಳಿಯೋದಿಲ್ಲ ಏನು ಹದಿನೈದು ಅಂದ್ರೆ ಪ್ರಾಣಾತ್ ಶ್ರದ್ಧಾ ಥಂ ವಾಯುರ್ ಜ್ಯೋತಿ ಲಾಪ ಪೃಥ್ವಿ ಇಂದ್ರಿಯಂ ಮನೋ ಅನ್ನ ಮನ್ನಾತ್ ವೀರ್ಯಂ ಟೋ ಮಂಟ ಕರ್ಮ ಲೋಟಾ ಲೋಕೇಶು ನಾಮಚ ಇದು ಹದಿನೈದು ಬೇಲೆಗಳು ಇದು ಉಪನಿಷತ್ ಅದನ್ನೆಲ್ಲ ಹರತಾ ರಾಮಾಯಣ ಉಪನಿಷತ್ ಎಲ್ಲ ಬಂದು ಬಿಡುತ್ತೆ ಈ ದೇಹ ಈ ಜೀವನಿಗೆ ಹದಿನೈದು ಬೇಲೆಗಳಿವೆ ಯಾವುದಿಲ್ಲ ಅಂದ್ರೆ ಒಳಗಿನಿಂದ ಒಂದು ಬೇಲೆ ಇದೆ ಇನ್ ಮೋಸ್ಟ್ ಫೆನ್ಸ್ ಅದು ಯಾವ್ದಂದ್ರೆ ಶ್ರದ್ಧೆಯ ವೇಳೆ ನಿನ್ನ ಶ್ರದ್ಧೆಯೇನೋ ಅದೇ ನಿನ್ನ ವ್ಯಕ್ತಿತ್ವ ಅಂದ್ರೆ ನಿನ್ನ ಈ ವ್ಯಕ್ತಿತ್ವದ ಬೆಳವಣಿಗೆ ನಿನ್ನ ಶ್ರದ್ಧೆಯಲ್ಲಿದೆ ನಾವು ನಂಬಿದಂತೆ ನಾವು ಬೆಳೆಯೋದು ನೋಡಿ ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ತಪ್ಪು ವಿಷಯ ನಡೀತಾ ಇದೆ ಪ್ರತಿಯೊಬ್ಬರು ಏನ್ ಹೇಳ್ತಾರೆ ಅಂದ್ರೆ ಪ್ರತಿಯೊಂದನ್ನು ತರ್ಕಬದ್ದವಾಗಿ ನಂಬಬೇಕು ವಿಚಾರ ಮಾಡಿ ನಂಬಬೇಕು ಅದೇ ಬಂದು ಹೇಳೋದು ಮನೆ ಇತ್ತೀಚೆಗೆ ಎಲ್ಲ ಹೋಗಿದ್ದಾಗ ದೇವರಿದ್ದಾನೆ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಹೇಗೆ ಪ್ರೂವ್ ಮಾಡಬಹುದು ರಸ್ತೆ ಹೋಗುವಾಗ ಪ್ರಶ್ನೆ ನಿಮಗೆ ಪಾಸ್ಟಾಗಿ ರಸ್ತೆ ಹೋಗುವಾಗ ಒಂದು ಹತ್ತು ನಿಮಿಷದಲ್ಲಿ ಒಂದು ಲಾಕ್ ಹೇಳಿ ಅಲ್ಲ ನಿಮಗೆ ಏನು ಉಪಯೋಗ ಇಲ್ಲದಂತಹ ಒಂದು ಕೋರ್ಸ್ ಮಾಡಿ ಬರೋ ಒಂದು ಸರ್ಟಿಫಿಕೇಟ್ ಹೊರಗೇನು ಹೋಗುವುದಿಲ್ಲ ಅಷ್ಟಕ್ಕೆ ನಿನ್ನ ಅಪ್ಪನ ತವರಾಗ ಖರ್ಚು ಮಾಡ್ತೀವಿ ನಿನ್ನ ಜೀವನದ ಹತ್ತು ಹನ್ನೆರಡು ವರ್ಷ ಖರ್ಚು ಮಾಡ್ತೀವಿ ಆದ್ರೂ ಏನು ತಿಳ್ಕೊಳ್ಳಿ ಹೊರಬರ್ತಿ ಅಂದ್ರೆ ದೇವರ ಬಗ್ಗೆ ಐದು ನಿಮಿಷ ರಸ್ತೆ ಹೋಗೋದು ತುಂಬೇನು ಮತ್ತೆ ಲಾಜಿಕ್ ಲಾಜಿಕ್ ಏನು ಅದರ ವಿಚಾರ ದೇವರಿದ್ದಾನೆ ಅಂತ ತರ್ಕರ್ದ್ಧವಾಗಿ ತುಳ್ಕಬೇಕು ಅಂತ ತರ್ಕಬದ್ದವಾಗಿ ತುಳ್ಕೋಬೇಕು ಅನ್ನೋದೇ ಇಲ್ಲಾಜಿಕಲ್ ನೀವು ಯೋಚನೆ ಮಾಡಿ ಸರ್ಕಾರದ ಅಮೂಲ ನಾವು ಯೋಚನೆ ಮಾಡಿದ್ರೆ ವಿಚಾರ ಎಲ್ಲವನ್ನು ತರ್ಕ ಯೋಚಿಸಬೇಕು ಅನ್ನೋದು ದೊಡ್ಡ ಇಲಾಜಿಕ್ ಅದ ಒಂದು ವಿಚಾರ ಯಾಕೆ ಅಂದರೆ ವಾಟ್ ಇಸ್ ಲಾಜಿಕ್ ನಿಜವಾಗಿ ಲಾಜಿಕ್ ಅಂದ್ರೆ ಏನು ನಮ್ಮ ನಂಬಿಕೆಯ ಪ್ರೊಡಕ್ಷನ್ ಲಾಜಿಕ್ ಇಸ್ ಎ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್ ನಾವು ಹೇಗೆ ನಂಬಿದ್ದೇವೆ ಅದು ಸರಿಯಾಗಿ ಲಾಜಿಕ್ ನಮ್ಮ ತಲೆ ಲಾಜಿಕ್ ಮಾಡುವುದು ನೀವು ನಾಸ್ತಿಕರಾಗಿದ್ರೆ ತಲೆಯಲ್ಲಿ ದೇವರಿಲ್ಲ ಅಂದ್ರೆ ಬಿಕಾಡ್ ಲಾಜಿಕ್ ಕ್ರಿಯೇಟ್ ಆಗುತ್ತೆ ನೀವು ಆಸ್ತಿಕರಾಗಿದ್ರೆ ದೇವರು ಇದ್ದಾನೆ ಅನ್ನೋದನ್ನೇ ಯೋಚನೆ ಬಿಕಾಡ್ ಲಾಜಿ ಹಾಗಾದ್ರೆ ಲಾಜಿಕ್ ಇಸ್ ಎ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್ ನಮ್ಮ ಬಿಲೀಫ್ ಲಾಜಿಕ್ಸ್ And the logical thinking is itself is illogical. It has not its own limitation. It is our mind, our belief is limited. It is our logic is limited. And the logical thinking is not illogical. Now, if we are logical, we are not. If we are not, we are not logical. If we are not logical, we are not logical. If we are not logical, we are not logical. That uh, is the Prasheena of Mathias. Naisha, tarkenamati, rapaniya, prokta, nenaima, sujnana, yapresha. Neenu tarkadinda, enannadru, saajut, avro. ಸಾಧಿಸಲಿಕ್ಕೆ ಹೋಗ್ಬೇಡ ಯಾಕೆಂದ್ರೆ ಇದೇ ಪ್ರಶ್ನೆ ದೇವರನ್ನು ತರಕಾರಿ ಪ್ರೂವ್ ಮಾಡಿದಾಗ ದೇವರನ್ನ ತರ್ಕದಿಂದ ಇಂಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಅದು ಒಂದು ವಿಷಯ ನೀನ್ ದೇವರಿಲ್ಲ ಅಂತ ತರಕಾರಿ ಇಂಪ್ರೂವ್ ಮಾಡ್ತೀಯಾ ಅದು ಆಗುವುದಿಲ್ಲ ಹಾಗಾದ್ರೆ ತರ್ಕದಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲೋ ಅದ್ರ ಬಗ್ಗೆ ತರ್ಕ ಮಾಡಬೇಡ ಇಟ್ ಈಸ್ ಥಿಂಗ್ ಟು ಬಿ ಎಕ್ಸ್ಪೀರಿಯನ್ಸ್ ಅರ್ಜುನ್ ನೀನು ಅನುಭವಿಸಬೇಕಾದ ಸಂಗತಿಯನ್ನು ತರ್ಕ ಮಾಡಿ ಜೀವನವನ್ನು ವ್ಯಸ್ತ ಮಾಡ್ಕೋಬೇಡ ಹೋಗಿ ತರ್ಕ ದೇವರ ವಿಷಯ ಬಿರಿ ಒಬ್ಬ ಇವಾಗ ಒಂದು ಹಣ್ಣು ಒಂದು ಕಿತ್ತಳೆ ಹಣ್ಣು ಶಂಕರಾಚಾರ್ಯರ ಒಂದು ಶ್ಲೋಕ ಇದೆ ತುಂಬಾ ರೋಚಕವಾದ ಶ್ಲೋಕ ಮಧು ಕ್ಷೀರ ದ್ರಾಕ್ಷ ದಧಿ ಕ್ಷೀರ ದ್ರಾಕ್ಷ ಮಧು ಮಧುರಿಮಾ ಕೈರಪಿ ಪದೈಹಿ ವಿಶಿಷ್ಯ ಅನಾಖ್ಯೋ ದಸನಃ ಮಾತ್ರ ವಿಷಯ ಅಂತ ಹೇಳ್ತಾರೆ ದೇವರ ಬಗ್ಗೆ ಹೇಳ್ರಿ ದೇವರ ಬಗ್ಗೆ ಹ್ಯಾದ್ರಿ ಹೇಳೋದು ಅವ್ರು ಹೇಳ್ತಾರೆ ದೇವರ ಬಗ್ಗೆ ಬಿಡ್ರಿ ದಧಿ ಕ್ಷೀರ ದ್ರಾಕ್ಷ ಮಧು ಅವರು ನಾಲ್ಕು ಸಬ್ ಮೊಸರು ಒಂದು ಕಪ್ಪಿನಲ್ಲಿ ಕರುತ್ತೇವೆ ಅಮೆರಿಕದ ಯೋಗ ಹರಡು ಆಮೇಲೆ ಒಂದು ಕಪ್ಪಿನಲ್ಲಿ ಹಾಲು ಮತ್ತೊಂದು ಪ್ಲೇಟ್ ದ್ರಾಕ್ಷಿ ಮತ್ತೊಂದಲ್ಲಿ ಜೇನುತುಪ್ಪ ಎಲ್ಲ ಸಿಹಿಯಾದ ಪದಾರ್ಥಗಳು ವೃತ್ತಿಯಾದ ಪದಾರ್ಥಗಳು ಒಬ್ಬಕ್ಕೆ ಹೇಳ್ತಾರೆ ನಾನು ದ್ರಾಕ್ಷಿ ಬಾಯಿ ಹಾಕೊಂಡೆ ಹಾಲು ಕುಡಿದೆ ಮೊಸರು ಅನ್ನಕ್ಕೆ ಕಳಿಸಿ ತಿಂದೆ ಜೇವಂತ ತುಪ್ಪ ಸವಿದೆ ಚಾಗಿತ್ತಯ್ಯ ಚೆನ್ನಾಗಿತ್ತು ಚೆನ್ನಾಗಿತ್ತಂದೇ ಹಾಗಿತ್ತು ಸಿಹಿ ಆಗಿತ್ತು ಸಿಹಿಯಾಗಿತ್ತಂದೇ ಹೇಗಿತ್ತು ಯಾಕಂದ್ರೆ ಹೇಳೋದು ಹಾಲು ಸಿಹಿಯಾ ಅಲ್ಲ ಹಾಲು ಸಿಹಿ ಅಂತ ದ್ರಾಕ್ಷಿಯೂ ಸಿಹಿ ಅಂತ ಜೇನುತುಪ್ಪವು ಸಿಹಿ ಆಗಿತ್ತು ಅಂತ ಅದು ಏನು ವ್ಯತ್ಯಾಸ ಇರಲಿಲ್ಲ ಏನು ಇತ್ತು ಮತ್ತೆ ಹ್ಯಾಕ್ ಜಯ ತುಪ್ಪದ ತಿಹಿ ಹಾಗಿತ್ತು ನೋಡುವ ಹೇಳಿ ಜಯಂತುಪದ ಸಿಹಿ ಹಾಗಾಗಿತ್ತು ಹಾಲಿನ ಸಿಹಿ ಹಾಗಿತ್ತು ದ್ರಾಕ್ಷಿಯ ಸಿಹಿ ಹಾಗಿತ್ತು ಅದು ಒಂಥರ ಆಯಿತು ಒಂಥರ ಅಂದ್ರೆ ಯಾವ ಥರ ಏನ್ ಹೇಳಬೇಕು ನೀವು ಎಷ್ಟು ಶಬ್ದಗಳಿಂದ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಕೊನೆಗೋ ಅಲ್ಲಯ್ಯ ನೀನು ಒಂಚೂರು ತಿಂದ್ರು ನನಗೆ ಆಗ ಭದ್ರ ನೀನು ಭಯ ಹಾಕೊಂಡು ಗೊತ್ತಾಗ ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ಇಟ್ ಒನ್ಸ್ ಕೆನಾಟ್ ಎಕ್ಸ್ಪ್ಲೇನ್ ಇಟ್ ಶಬ್ದಗಳ ಮೂಲಕ ನಮ್ಗೆ ಯಾವ ಅನುಭವನ ಹೇಳಿಕಾಗುದಿಲ್ಲ ದೇವರ ಬಗ್ಗೆ ಹೇಳಿಕಾಗುತ್ತೆ ಏನು ಲೋಕ ನಾವು ಉಂಡದನ್ನ ತಿಂದದನ್ನ ಇನ್ನೊಬ್ಬರಿಗೆ ಶಬ್ದದಲ್ಲಿ ಹೇಳಿಕಾಗುವುದಿಲ್ಲ ಯಾಕೆಂದ್ರೆ ಶಬ್ದದ ಸ್ವಭಾವವೇ ಅದು ನಮಗೆ ಗೊತ್ತಿದ್ದದ್ದನ್ನ ಅದು ನೆನಪಿಸಿಕೊಡ್ತದೆ ಗೊತ್ತಿಲ್ಲದೇ ಇದ್ದದ್ದನ್ನು ತಿಳಿಸುವುದೇ ಇಲ್ಲ ಭಾಷೆ ಯಾರಿಗೆ ತಾವು ಅಂದ್ರೆ ದನ ಗೊತ್ತಿಲ್ಲವರಿಗೆ ತು ಅಂತ ಹೇಳಿ ಅರ್ಥ ಇಲ್ಲ ಹಾಗೆ ಈ ಇದರ ರುಚಿ ಏನು ಅಂತ ಗೊತ್ತಿದ್ದವರಿಗೆ ಹಾಲಿನ ರುಚಿ ಅಂದ್ರೆ ಅರ್ಥ ಆಗುತ್ತೆ ಇವ್ರೆ ಹಾಲಿನ ರುಚಿಂದ್ರೆ ಹಾಲು ರುಚಿದ್ರೆ ಅಂತ ಅಂತ ಶಬ್ದ ನಮಗೆ ಗೊತ್ತಿಲ್ಲದೇ ತಿಳಿಸುವುದಿಲ್ಲ ಗೊತ್ತಿದ್ದದ್ದನ್ನ ಮಾತ್ರ ನೆನಪಿಸುತ್ತದೆ ಬಹಳ ಜನಕ್ಕೆ ಭಾಷೆಯಿಂದ ಏರ್ಬೇಕಾದ ಮಾಡುವುದು ಭಾಷೆಗೆ ಒಂದು ಲಿಮಿಟೇಷನ್ ಇದೆ ನಮಗೆ ಗೊತ್ತಿಲ್ಲದೇ ಇದ್ದದ್ದನ್ನು ಅದು ತಿಳಿಸುವುದೇ ಇಲ್ಲ ದನವನ್ನು ನೋಡಿ ಇದಕ್ಕೆ ದನ ಅಂತ ದೊಡ್ಡವರು ಹೇಳುವುದನ್ನು ನೋಡಿ ಮರು ಆ ರೂಪವನ್ನು ಆ ಶಬ್ದಕ್ಕೂ ಇರತಕ್ಕ ಸಂಬಂಧವನ್ನ ರಹಿಸುತ್ತೆ ಆಮೇಲೆ ಧನ ಅಂತ ಕೂಡಲೇ ಆ ಪ್ರಾಣಿಯ ನೆನಪಾಗುತ್ತೆ ಇಷ್ಟೇ ಭಾಷೆ ಮಾಡುದು ಧನವನ್ನೇ ನೋಡಿದವರಿಗೆ ನೋಡಿದ್ರು ಅದಕ್ಕೆ ದನ ಹೆಸರು ಗೊತ್ತಿಲ್ಲದ ನೀವು ಸಾವಿರದ ದನ ದನ ದನ ಅಂದ್ರೆ ಏನು ಗೊತ್ತಾಗುವುದಿಲ್ಲ ಅದರಿಂದ ಭಾಷೆ ಗೊತ್ತಿಲ್ಲದೇ ಇದ್ದದ್ದನ್ನು ಗೊತ್ತುಪಡಿಸುವುದಿಲ್ಲ ನೆನಪಿಸುತ್ತದೆ ಅಥವಾ ಇನ್ನೊಂದು ರೀತಿಯಿಂದ ಹೇಳುವುದಾದ್ರೆ ಭಾಷೆ ಅದಕ್ಕೆ ಪಾಸಿಟಿವ್ ಆಗಿ ಹೇಳಕ್ ಬರುವುದಿಲ್ಲ ಭಾಷೆ ನೆಗೆಟಿವ್ ಆಗಿ ಅವರನ್ನು ಪರಿಚಯಿಸಬಹುದು ಪಾಸಿಟಿವ್ ಇಂಟರ್ಪ್ರಿಟೇಷನ್ ತ್ರೂ ಲ್ಯಾಂಗ್ವೇಜ್ ಇಸ್ ನಾಟ್ ಪಾಸಿಬಲ್ ಹೇಗಾರು ಇಲ್ಲ ಹಾಲು ಹೇಗಿದೆ ಅಂತ ಕೇಳಿದಾಗ ಹಾಲಿನ ರುಚಿ ಹೇಳಿಕಾಗುದಿಲ್ಲ ಮತ್ತೆ ಏನು ಹೇಳ್ಬಹುದು ನೀವು ಮೊಸರು ತಿಂದಿದ್ದೀರಾ ಅದ್ರ ಹಾಗೆ ಇಲ್ಲ ಆಮೇಲೆ ಕಾಫಿ ಕುಡಿದಿದ್ದೀರಾ ಕಾಫಿ ಹಾಗಲ್ಲ ಹಾಲು ಟೀ ಕುಡಿದಿದ್ದರು ಅದು ಹಾಗೂ ಅಲ್ಲ ಯಾವ್ದು ಹಾಗೆ ಅಲ್ಲ ಅಂತ ಹೇಳಬಹುದು ಯಾವ್ದ್ರ ಹಾಗೆ ತಿಳಿಬರು ಅದರಿಂದ ಭಾಷೆಯ ಮೂಲಕ ಅಲ್ಲ ಅಂತ ಹೇಳಬಹುದು ಅವನು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆದ್ದರಿಂದಲೇ ಹಿಂದಿನ ವಿಷಯಗಳು ಏನು ಮಾಡಿದ್ರು ಭಗವಂತನ ಬಗ್ಗೆ ನೇದಿ ನೇದಿ ಆತ್ಮ ಅದಶ್ಯತೆ ದೇವರ ಬಗ್ಗೆ ಹೇಳಿದ್ರೆ ದೇವರು ಹೇಗಿದ್ದಾರೆ ಅಂತ ಹೇಳಿ ಆಗುದಿಲ್ಲ ಹಾಕಿಲ್ಲ ಅಂತ ಹೇಳ್ತೇವೆ ಯಾಕಂದ್ರೆ ನಿಮಗೆ ಯಾವಾಗ ಗೊತ್ತಿದೆ ಹಾಗಿಲ್ಲ ಅದು ಹೇಳ್ಬೋದು ಹೇಗಿದ್ದಾರೆ ಅಂತ ಹೇಳಬೇಕಾ ನಿಮ್ಗೆ ಗೊತ್ತಾಗದು ಆದ್ರೆ ನಿಮಗೆ ಗೊತ್ತಿರೋದೇ ಇದ್ದಲ್ಲಿ ಹಾಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿಮಗೆ ಗೊತ್ತಿದೆ ಅಲ್ಲ ಎಲ್ಲ ಹಾಗೆ ಇಲ್ಲ ಇದೇ ಓಮ್ತಾರೆ ಓಂ ಅಂತಾರೆ ಆ ಊ ಮಾ ಏನು ಆದ್ರೆ ಅಲ್ಲ ಮೊದಲು ನೆಗೆಟಿವ್ ಆಗಿ ಭಾಷೆ ಮೂಲಕ ಪರಿಚಯಿಸುವ ಎಚ್ಚರದಿಂದ ಹಿಡಿದ್ರು ದೇವರ ಬಗ್ಗೆ ಹೇಳ ಸಂಸ್ಕೃತದಲ್ಲಿ ಆದ್ರೆ ಕನ್ನಡದಲ್ಲಿ ಅಲ್ಲ ಅನ್ನೋದಕ್ಕೇನ ಅರ್ಥವೋ ಅಥವಾ ಇಂಗ್ಲೇಷನ್ ನೋ ಅನ್ನೋದಕ್ಕೆ ಏನರ್ಥೋ ಅದೇ ಅರ್ಥ ಅದು ನೀನು ತಿಳ್ಕೊಂಡ ಯಾವುದೂ ಅಲ್ಲ ಇದು ಅಲ್ಲ ಅದು ಅಲ್ಲ ಇದು ಅಲ್ಲ ಇದು ಮತ್ತೆ ನೀನು ತಿಳ್ಕೊಂಡ ಯಾವುದೂ ಅಲ್ಲ ಮತ್ತೆ ಯಾಕೆ ಅದು ಅಲ್ಲ ಅಂದ್ರೆ ಅದು ಹೂ ಉತ್ತಮ ಇದು ನೀನು ತಿಳು ಎಲ್ಲಕ್ಕಿಂತಲೂ ಉತ್ತಮವಾದದ್ದು ನೀನು ತಿಳಿಯಲಾರದಷ್ಟು ದೊಡ್ಡ ಸಂದಿ ಅದು ಎರಡನೆಯೂ ನೆಗೆಟಿವೆ ಅದು ನೀನು ತಿಳಿದದ್ದು ಯಾವ್ದೂ ಅಲ್ಲ ಮತ್ತು ನೀನು ತಿಳಿಯಲಾರದಷ್ಟು ದೊಡ್ಡದು ಅದು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ತಿಳಿದದ್ದು ಅಲ್ಲ ತಿಳಿಯಲಿಕ್ಕಾಗುವಂಥದ್ದು ಅಲ್ಲ ಆದ್ಮೇಲೆ ಸುಮಾರು ಯಾರು ತಲೆ ಕೆಡಿಸಿಕೊಳ್ಬೇಕು ವೇಸ್ಟ್ ಆಫ್ ಟೈಮ್ ಅಂದ್ರೆ ಕೊನೆಗೆ ಪಾಸಿಟಿವ್ ಬಂದ್ ನೋಡು ಆ ಊ ದನ್ ಮಾತು ಮಾ ಇಷ್ಟು ನೋ ನೀನು ಅದನ್ನ ತಿಳಿಯಲಾಗದಷ್ಟು ದೊಡ್ಡದು ಆದರೂ ಅದನ್ನ ತಿಳಿಯಬಹುದು ಅಂದ್ರೆ ತಿಳಿಯಲಾಗದಷ್ಟು ದೊಡ್ಡದು ಅಂತೀರಿ ತಿಳಿಯಬಹುದು ಅಂತೀರಿ ಇದು ದೊಡ್ಡದಲ್ಲಿ ಹಾಗೆ ನಾವು ತುಡಿ ಹೋಗ್ತೇವೆ ಬದಲಿಗೆ ಕೈದಾರ ಎಲ್ಲ ನೋಡ್ಕೊಂಡು ಬಂದೆವು ಹಿಮಾಲಯವನ್ನು ನೋಡಿದ್ರೆ ಹೋ ಹಿಮಾಲಯವನ್ನು ನೋಡಿದ್ವಿ ಎಷ್ಟು ನೋಡಿದ್ದು ನಾವು ಹಿಮಾಲಯವನ್ನು ಹಿಮಾಲಯದ ಒಂದು ಮೂಲೆಯಲ್ಲಿ ಬದುಕು ಹೋಗುವಷ್ಟು ಯಾವಾಗ ಕಣ್ಣಾಡಿದ್ದೆವು ನಾವು ನೋಡದೆ ಇದ್ದ ಹಿಮಾಲಯ ಎಷ್ಟು ಭಯಾನಕ ನಾವು ನಾಟ್ ಇವನ್ ಒನ್ ನೋಡಿ ನಾವು ಉಳುವುದೇ ನಾವು ಹಿಮಾಲಯ ಪರ್ವ ನೋಡಿದ್ದೇವೆ ಏನು ನೋಡಿದ್ದು ನೋಡದೆ ಎಷ್ಟು ಹಾಗೆ ನೀನು ಭಗವಂತನ ಬಗ್ಗೆ ಹಿಮಾಲಯ ಪರ್ವತ ಹಾಗೆ ನೀನು ಕಂಡ ರೂಪ ಹಾಕುವುದಿಲ್ಲ ಅಂದರೆ ಪೂರ್ತಿ ತಿಳಿಯುವ ಸಾಧ್ಯ ಆದರೂ ಎರಡು ಭಗವಂತರ ಬಗ್ಗೆ ಪಾಯಿಂಟ್ ಜೀರೋ ಜೀರೋ ಎಷ್ಟು ಸಹ ಬೇಕಾದ ತಿಳಿಸಿಕೊಳ್ಳಿ ಅಷ್ಟು ತಿಳಿಯಬಹುದು ತಿಳಿಯಲು ಸಾಧ್ಯ ಪೂರ್ತಿ ತಿಳಿದು ಸಾಧ್ಯ ಇಲ್ಲ ಹಿಮಾಲಯ ಪರ್ವತ ಹಾಗೆ ಆದರೆ ಕಣ್ಣು ಹಾಕಿ ಒಂದು ಶಿಖರವಾದರೂ ನೋಡಿ ಸಂತೋಷ ಪಡೋದಕ್ಕೆ ಏನಾದರೂ ತೊಂದರೆ ಉಂಟು ಅದ್ರಿಂದ ನೀನು ಪೂರ್ತಿ ತಿಳಿಯುತ್ತೆ ಅಂತ ಪ್ರಯತ್ನ ಮಾಡಬೇಡ ತಿಳಿಯಲಿಕ್ಕೆ ಆಗುದಿಲ್ಲ ಸುಮ್ಮನೆ ಕೊಡಬೇಡ ಎಷ್ಟು ತಿಳಿಯುತ್ತೋ ಅದು ತಿಳಿ ಇದನ್ನೇ ಬಹಳ ಸುಂದರವಾಗಿ ಉಪನಿಷತ್ನ ಹೇಳಿದರು ಅವಿಜ್ಞಾನ ಮಾತುಗಳು ಪ್ರಾಯ ಪ್ರಪಂಚದ ಯಾವ ಭಾಷೆ ಎಷ್ಟು ಸುಂದರವಾಗಿ ಹೇಳಲಿಕ್ಕೆ ಆಗುದಿಲ್ಲೋ ಅಂತ ನಮಗೆ ಸಂದೇಹ ಆಗುತ್ತೆ ಒಮ್ಮೆ ಏನಂತಾರೆ ಅಂದ್ರೆ ಯಾರು ಅವರು ಏನಾಗುತ್ತಾ ಉಂಟು ಯಾರಿಗೆ ತಿಳಿದಿಲ್ಲವೋ ಅವರು ತಿಳಿದವರು ಯಾರಿಗೆ ತಿಳಿದಿದೆಯೋ ಅವರು ದಡ್ಡರು ಅವಿಜ್ಞಾತಂ ವಿಜಾನತಾಂ ತಿಳಿದವರಿಗೆ ತಿಳಿದಿಲ್ಲ ವಿಜ್ಞಾನ ತಂ ತಿಳಿಯದವರಿಗೆ ತಿಳಿದಿದೆ ಏನ್ ಹೀಗಂದ್ರೆ ಇದು ಪ್ರಾಯ ವಿಧಾನ ಹೀಗೆ ಪರಸ್ಪರ ಕಾಂಟ್ರಿಡ್ಯೂಟರಿಯಾಗಿ ಮಾತಾಡಿ ಯಾರಿಗೂ ಏನು ಅರ್ಥ ಆದ್ರಹಿ ಮಾತಾಡಿ ಬೇಸಲ್ಲಿ ವಿದಾಂತ ಅಧ್ಯಕ್ಷರೇನು ಹೀಗೆ ಹೇಳ್ಬಿಟ್ಟು ಆಗೋ ತಿಳಿಯದವರಿಗೆ ತಿಳಿದಿದೆ ತಿಳಿದವರಿಗೆ ತಿಳಿದಿಲ್ಲ ಯಾರಿಗೆ ತಿಳಿದವರಿಗೆ ಅಭಿಜ್ಞಾನಂ ವಿಜಾನತಾ ತಿಳಿದವರಿಗೆ ಏನೂ ತಿಳಿದಿಲ್ಲ ತಿಳಿದವರು ನಾನು ತಿಳಿದವರು ಅಂತ ಈಗ ಬೆಳೆಸಿಕೊಂಡವರು ನಂಗೆಲ್ಲ ತಿಳಿದಿದೆ ನನ್ನಂತಹ ವಿದ್ವಾಂಸ ಯಾರು ಅದ್ರಿ ಅಂತ ಅಂತಾರಲ್ಲ ಅವ್ರ ನಿಜವಾಗಿ ನೀವು ಉಪನ್ಯಾಸ ಏರ್ಪಡಿಸಬೇಕು ಅವ್ರಿಗೆನೂ ಗೊತ್ತಿರೋಸಿಲ್ಲ ನನ್ನ ನನ್ನಂತಹ ವಿದ್ವಾಂಸ ಇಲ್ಲ ನಾನು ಮಹಾಜ್ಞಾನಿ ಅಂತ ತಿಳ್ಕೊಂಡವನಿಗೆ ಪ್ರಪಂಚವನ್ನ ಪೂರ್ಣವಾಗಿ ತಿಳಿಯುವುದು ಸಾಧ್ಯವಿಲ್ಲ ಅನ್ನೋ ಸಿಂಪಲ್ ಫ್ಯಾಕ್ಟೇ ಗೊತ್ತಿಲ್ಲ ನನಗೆಲ್ಲ ಗೊತ್ತಿದೆ ಅಂತ ಆದ್ರಿಂದ ಅವ್ರಿಗೆ ಏನೂ ಗೊತ್ತಿಲ್ಲ ತಿಳಿಯದವನಿಗೆ ಅಪ್ಪ ತುಂಬಾ ಓದಿರ್ತಾನೆ ಆದ್ರೆ ನಮ್ಗೆ ಏನು ಗೊತ್ತಿಲ್ಲಪ್ಪ ಈ ಪ್ರಪಂಚದ ಮುಂದೆ ನಾವು ಏನು ತನಗೆ ಏನೂ ಗೊತ್ತಿಲ್ಲ ಅಂತ ಏನು ಹೇಳ್ತಾನೆ ಅವನಿಗೆ ತಿಳಿದಿದೆ ಅಂತ ಯಾಕೆಂದ್ರೆ ಇಡೀ ಪ್ರಪಂಚವನ್ನು ನಾವು ತಿಳಿಯುವುದು ಸಾಧ್ಯ ಇಲ್ಲ ಅನ್ನುವ ಮೂಲಭೂತವಾದ ಸತ್ಯ ತಿಳಿದುಬಿಟ್ಟಿದೆ ಅವನಿಗೆ ಆದ್ರಿಂದ ಹೀನೋ ಅವರಿಗೆ ಗೊತ್ತಿದೆ ತಿಳಿಯದವನಿಗೆ ತಿಳಿದಿದೆ ತಿಳಿದವನಿಗೆ ತಿಳಿದಿಲ್ಲ ಇದು ಉಪನಿಷತ್ ಅಂತ ಹೇಳತಕ್ಕಂಥ ಮಾತು ನಮಗೆ ಗೊತ್ತಿಲ್ಲ ಅಂತ ಅನ್ನೋದು ಗೊತ್ತಾಗುವುದೇ ನಿಜವಾದ ಜ್ಞಾನ ದಾಟ್ ಈಸ್ ಫಸ್ಟ್ ಸ್ಟೆಪ್ ಆಫ್ ಫಿಸಂ ಸಾಮಾನ್ಯವಾಗಿ ಅದು ಗೊತ್ತಾಗದೇ ಇದ್ರೆ ನಮಗೆ ಯಾವುದು ಗೊತ್ತಿಲ್ಲದೆ ಇರುವುದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ ಹೌದಾ ಎಲ್ಲರಿಗೂ ಎಲ್ಲವೂ ಗೊತ್ತಿರುವುದೇ ಇಲ್ಲ ನಾವು ಎಲ್ಲರೂ ಅಜ್ಞಾನಿಗಳೇ ಆದರೆ ಒಂದಾದ್ರು ಗೊತ್ತಿರಬೇಕು ಬೇಡ ಗೊತ್ತಿಲ್ಲ ಅನ್ನೋದಾಗ್ಲೂ ಗೊತ್ತಿರಬೇಕು ಅವರು ಬಹಳ ಜನಕ್ಕೆ ಅದೇ ಗೊತ್ತಿರುವುದಿಲ್ಲ ಅವರು ಬೆಳೆಯೋದೇ ಇಲ್ಲ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅಂತ ಗೊತ್ತಾದ್ರೆ ಅದು ಗೊತ್ತಾಗಬೇಕು ಅನ್ನೋ ಇಚ್ಛೆ ಅದನ್ನು ಗೊತ್ತಾಗುವುದಕ್ಕೋಸ್ಕರ ಯಾರು ಬಳಿಗೆ ಹೋಗಬೇಕು ಅವರನ್ನು ಹೋಗುತ್ತೆ ನನಗೆ ಎಂತ ಗೊತ್ತಿಲ್ಲದೇ ಇರುವುದು ಎಂತು ಯಾರು ಏನು ಕೇಳಬೇಕು ಗೊತ್ತೇ ಇಲ್ಲ ಅನ್ನ ಬೆಳವಣಿಗೆಯ ಮೊದಲ ಮೆಟ್ಟಲು ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುವುದು ಇದು ಸಮಾಜ ಇದು ಗೊತ್ತಿದೆ ನಮಗೆ ಯಾವಾಗ ಪ್ರಾಚೀನ ಹೇಳಿದ್ರು ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಸ್ವಲ್ಪ ಯೋಚನೆ ಮಾಡೋದು ನಿಮ್ಗೆ ಗೊತ್ತಿದೆ ಅದಕ್ಕೆ ಯಾವಾಗ ಅಂದ್ರೆ ನಿದ್ರೆಯಲ್ಲಿ ಗೊತ್ತಿದೆ ನೋಡಿ ಎಚ್ಚರದಲ್ಲಿ ಗೊತ್ತಿಲ್ಲ ಎಚ್ಚರದಲ್ಲಿ ಎದ್ದು ಕೂಡ ನನ್ನಷ್ಟು ವಿದ್ವಾಂತ ಯಾರು ನನ್ನಷ್ಟು ಬುದ್ದಿವಂತ ಯಾರು ಒಂದು ಹರಹತೆ ಎಚ್ಚರದಲ್ಲಿ ಎಚ್ಚರ ಇಲ್ಲ ಎಚ್ಚರದಲ್ಲಿ ಎಚ್ಚರ ಇಲ್ಲದೇ ಬದುಕಿದೆವು ಕನಸಿನಲ್ಲಿಯೂ ಎಚ್ಚರ ಇಲ್ಲ ಏನೇನೋ ಕನಸು ಕೊಂಡೆವು ಅತ್ತೆವು ಕೂಗಿದೆವು ನಿದ್ರೆ ಬಂತು ಮನುಷ್ಯ ಇಡೀ ಎಚ್ಚರದಲ್ಲಿ ಒದ್ದಾಗ ಕಷ್ಟಪಡುವುದು ಸುಖ ಪಡಬೇಕು ಅಂತ ಕಷ್ಟಪಡುದು ಇದು ಸಹ ನಮಶೆ ಅವ್ರು ಕಷ್ಟಪಡಬೇಕು ಅಂತ ಕಷ್ಟ ಬದು ನಾವು ಜೀವನದಲ್ಲಿ ಸುಖ ಪಡಬೇಕು ಅಂತ ಬೆಳಗಿನ ಸಜ್ಜೆ ಮಾಡೋದು ಇಚ್ಛೆ ಸುಖ ಪಡಬೇಕು ಅಂತ ಸುಖಕ್ಕಾಗಿ ಕಷ್ಟಪಡೋದು ಆದ್ರೆ ಕಷ್ಟವೂ ಸುಖ ಆಗುತ್ತೆ ಯಾಕಂದ್ರೆ ಈ ಕಷ್ಟಪಟ್ಟದ್ದು ಯಾಕೋ ಸುಖಕ್ಕೋಸ್ಕರ ಯಾರು ಸುಖ ಬರೋದು ಇವತ್ತು ಕರೆ ಯಾರ ಅವರ ಮಕ್ಕಳು ಸುಖ ಬರೋದು ಏರ್ಬೇಕಾಗಲಿ ಸುಖಕ್ಕೋಸ್ಕರ ಕಷ್ಟಪಡ್ತೇವೆ ಅನ್ನೋದು ವಿರುದ್ಧ ಆನಂದ ನಿಜವಾಗಿ ಸುಖ ಪಡಲಿಲ್ಲ ಬೆಳಗಿನ ಸಜ್ಜೆದಿ ದುಡಿತಾರೆ ಕಷ್ಟಪಡ್ತಾರೆ ಯಾಕಂದ್ರೆ ನಾಳೆ ಸುಖ ಸಿಗುತ್ತೆ ಈ ನಾಳೆ ಬರುವಂತೆ ಕಥೆ ಮುಗಿ ನಿಜವಾದ ಸುಖ ಎಚ್ಚರದಲ್ಲಿ ಇಲ್ಲ ಎಷ್ಟು ಸುಖಪಟ್ಟರು ಸುಖದ ಬೆನ್ನ ಹಿಂದೆ ದುಃಖ ಇರುತ್ತೆ ಕನಸಿನಲ್ಲಿ ಒಳ್ಳೆ ಕನಸು ಕಂಡು ಖುಷಿ ಪಡ್ತೇವೆ ಕೆಟ್ಟ ಕನಸು ಕಂಡ್ರೆ ಹೆದರ್ಕೊಂಡು ನಿದ್ರೆಯಲ್ಲಿ ದುಃಖ ಆದದ್ದು ಉಂಟು ಪ್ರಚೀಂದ್ರ ಅಬ್ಸರ್ವೇಶನ್ ನೋಡಿ ನಾವು ದಿನ ನಿದ್ರೆ ಅಗತ್ಯಕ್ಕಿಂತ ಹೆಚ್ಚು ನಿರ್ವಹೇವೆ ಆದ್ರೆ ನಿದ್ರೆ ಬಗ್ಗೆ ಅಬ್ಸರ್ವೇ ಮಾಡಿಲ್ಲ ಎಷ್ಟು ನಿದ್ರೆ ಮಾಡೋದಕ್ಕಿಂತ ಹೆಚ್ಚು ನಿರ್ವಹಣೆ ಮಾಡ್ತೇವೆ ನಾವು ಆದ್ರೆ ನಿದ್ರೆ ಅಂದ್ರೆ ಏನು ಒಂದು ದೂರ ಯೋಚಿಸಲಿಲ್ಲ ನಿದ್ರೆಯಲ್ಲಿ ದುಃಖ ಆದದ್ದು ಉಂಟು ಯಾರಿಗಾದ್ರು ಇಲ್ಲ ಈ ತರದಾಖಲೆ ಇಲ್ಲ ನಿದ್ರೆ ಬರಲಿಲ್ಲ ಅಂತ ತಗೋರು ಉಂಟು ಅಥವಾ ಸ್ಲೀಪಿಂಗ್ ಬಿಲ್ ತಗೊಳ್ಳೋರು ಉಂಟು ನೆರೆ ಬರುತ್ತೆ ನಿದ್ರೆ ಬರೋದು ಇವಾಗ ಮಾತ್ರ ಕೊಡುತ್ತೆ ಜನ ನಿದ್ರೆಯಲ್ಲಿ ದುಃಖದ ಅನುಭವವೇ ಇಲ್ಲ ಬರೀ ಬ್ಲೀಸ್ ಆನಂದವಾಗಿ ನಿನ್ನೆ ರಾತ್ರಿ ಮರೆಯೋದು ಬರೀ ನನಗೆ ಆನಂದವಾಗಿ ನಿದ್ರೆ ಬಂದ ಆನಂದವಾಗಿ ನಿದ್ರೆ ಬಂತಲ್ಲ ದುಃಖ ಇಲ್ಲದ ಆನಂದ ಯಾಕೆ ಬಂತು ಇಲ್ಲದ ಆನಂದ ಕೇವಲ ಆನಂದ ಪ್ಯೂರ್ ಬ್ಲಿಜ್ ನಿಯರ್ ಬ್ಲೀಚ್ ಇಟ್ ಈಸ್ ಪಾಸಿಬಲ್ ಇನ್ ಡ್ರೀಮ್ ಡೀಪ್ ಸ್ಲೀಚ್ ಯಾಕೆ ಎಚ್ಚರದಲ್ಲಿ ಯಾಕೆ ದುಃಖ ಬಂತು ಇದನ್ನ ಮಾಡುದು ನಿದ್ರೆಯ ಬಗ್ಗೆ ಯೋಚನೆ ಮಾಡೋಣ ನಿದ್ರೆ ಮಾಡುವುದಕ್ಕಿಂತ ನಿದ್ರೆ ಬಗ್ಗೆ ಯೋಚನೆ ಮಾಡೋಣ ಏನಿದೆ ನಿದ್ರೆಯಲ್ಲಿ ನಿದ್ರೆಯಲ್ಲಿ ಒಂದು ವಿಷಯ ಏನು ದುಃಖ ಆಗಲಿಲ್ಲ ಯಾಕೆ ನಿದ್ರೆಯಲ್ಲಿ ಏನು ಗೊತ್ತಿದೆ ಏನು ಗೊತ್ತಿಲ್ಲ ನಿದ್ರೆಯಲ್ಲಿ ನಾನು ಅನ್ನೋದು ಗೊತ್ತಿದೆ ಬೆಳಗಾತ ಎದ್ದಾಗ ನಿನ್ನೆ ರಾತ್ರಿಯಿಂದ ಬೆಳಗಿನ ತನಕ ನಾನು ಅನಂತವಾಗಿ ನಿದ್ರಿಸಿದೆ ಎಂತಾನೆ ನಾನು so continuation of the awareness of self is that nanu ilidiyari yara belagatte ninne managiddiyaro yovut belagatte adanthe yaro nane tane anta yaro samate barode illa ad nanu annodu nidrayalli yu jagratavagide yarene do ninne ratri inda yovut belagina tanaka time is doing count against yariyu oligina adiyara karasa martta iruttade nimge kotirbodu samane igadu abhyasa pratyogide hindella belagatte nagarate gelbekagidre belagatte nagarate gelbeku atto sajeena kotte sari 4 ganthe 5 nimisha iruva ichara k manasudhate ad oligina adiyara ond lakshama yedisiburtidide ila yedisodilla akandre ninna atra alarm illwa magane ಬೇಕಾದು ಇದು ಹೊರಗಿನ ಇನ್ಸ್ಟ್ರೂಮೆಂಟ್ ಉಪಯೋಗ ಮಾಡಿದು ಒಳಗಿನ ಇನ್ಸ್ಟ್ರೂಮೆಂಟ್ ಮಾಡುವುದನ್ನು ನಿಲ್ಲಿಸುತ್ತೆ ನೆಮ್ಮದಿ ಜಾಗೃತವಾಗಿತ್ತು ಟೆಕ್ಸ್ಟ್ ಬುಕ್ ಹಿಡಿದು ಪಾಠ ಹೇಳ್ತಿರಲಿಲ್ಲ ಮಕ್ಕಳು ಟೆಕ್ಸ್ಟ್ ಬುಕ್ ಹಿಡಿದು ಓದಬಾರದು ಉಪಾಧ್ಯಾಯ ಟೆಕ್ಸ್ಟ್ ಬುಕ್ ಹಿಡಿದು ಪಾಠ ಹೇಳಬಾರದು ಒಬ್ಬ ಉಪನ್ಯಾಸ ಶ್ಲೋಕದ ಪುಸ್ತಕ ಹಿಡಿಕೊಂಡು ಓದಬಹುದು ಅದು ಪುಸ್ತಕದಲ್ಲಿ ಇದ್ದ ವಿದ್ಯಾಲ ಮಸಾಲದಲ್ಲಿ ವಿದ್ಯೆ ನಿಮ್ಮ ತಲೆಯಲ್ಲಿ ಎಷ್ಟಿದೆ ಅಷ್ಟ ನಿಮ್ಮ ಪುಸ್ತಕದ ನಮಗೆ ಏನು ಪ್ರಾಬ್ಲರ್ ಇತ್ತು ಯಾರು ಹಾಗಾಗಿ ನೆನಪಿನಲ್ಲಿ ಎಷ್ಟು ಉಳಿದೋ ನನ್ನ ತಲೆಯಲ್ಲಿ ಅದು ನನ್ನ ವಿದ್ಯೆ ಪುಸ್ತಕ ಹಿಡಿಕೊಂಡು ನಾನು ಹೇಳಿದೆ ಅದು ನನಗೆ ಏನ್ ನೀವು ನಾನು ಯಾವಾಗ ಪುಸ್ತಕ ಹಾಗಾದ್ರೆ ನೆನಪು ಶಕ್ತಿಯು ಹಿಂದೆ ಇಷ್ಟು ಯಾವಾಗ ಹೋಯ್ತು ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಯಿತು ಆಮೇಲೆ ಒಂದೊಂದು ಕೆಜಿ ನೋಟ್ ಬುಕ್ ಗಳು ಹೊತ್ತುಕೊಂಡು ಹೋಗಬೇಕಾಯ್ತು ಶಾಲೆಗೆ ಎಲ್ಲ ಬರ್ಕೊಳ್ಳೋದು ಆಮೇಲೆ ಮನಸ್ಸು ನೆನಪಿಟ್ಟು ಬಂದ್ರೆ ನಾನು ಯಾಕೆ ನೆನಪಿಟ್ಕೋಬೇಕು ನೀವು ನೋಟ್ಸ್ ಬರ್ಕೊಂಡಿಲ್ವಾ ನೀವು ನಾವು ಹೊರಗಿನ ಸಾಧನಗಳನ್ನು ಎಷ್ಟು ಬಳಸಿದೇವೋ ಅಷ್ಟು ಇನ್ನೊರ ಪವರ್ನ ಕಳ್ಕೊಳ್ತಾ ಇದ್ದೇವೆ ಅಲೆಲ್ ಒಂದು ಮಾತೇಳ್ತಾರೆ ಸಾರಿನ ಪ್ರಾಣಿಗಳಿಗೆ ಅವ್ರು ಯಾರು ಮನೆ ಕಟ್ಟಿಕೊಟ್ಟದಿಲ್ಲ ಏನಿಲ್ಲ ಮಳೆಗಾಲದಲ್ಲೂ ನೆನೆಕೊಂಡು ಓಡಾಡ್ತಾ ಇರ್ತವೆ ಯಾವತ್ತಾದ್ರೂ ನೆಗಡಿ ಆದತ್ತು ಉಂಟು ಅವುಗಳಿಗೆ ನೆಗಡಿ ಡಾಕ್ಟರ್ ತಗೊ ಬಂದದ್ದು ಅದೇ ನಾವು ಊರಿನಲ್ಲಿ ಮನೆಯಲ್ಲಿ ಸಾಕಿದ್ರೆ ನೆಗದಿ ಆಗುತ್ತೆ ನಮ್ಮ ಸಹಸಾಸ ಅದಕ್ಕೊಬ್ಬ ವೈದ್ಯರು ವೈದ್ಯ ಪಶುಗಳು ಪಶುವೈದ್ಯರು ಎಲ್ಲ ಬೇಕಾಗುತ್ತೆ ಆದ್ರೆ ಕಾಡಿನ ಪ್ರಾಣಿಗಳಿಗೆ ಡಾಕ್ಟರ್ ತಗೋ ಅಗತ್ಯವಿಲ್ಲ ಕಾಯ್ದೆ ಬರುವುದಿಲ್ಲ ಯಾಕೆಂದ್ರೆ ಅವ್ರು ಹೇಳ್ತಾರೆ ನಮ್ಮ ದೇಹದಲ್ಲಿ ಶೀಟ ಉಷ್ಣ ಎಲ್ಲವನ್ನು ನಿರೋಧ ಮಾಡತಕ್ಕಂಥ ಆಂಟಿಬಾಡಿ ಸಹಜವಾಗಿ ಇದೆ ಪ್ರಾಕೃತಿಕವಾಗಿದೆ ಪ್ರಕೃತಿಯಲ್ಲಿ ಏನೆಲ್ಲ ಇದೆ ಅದನ್ನು ಅಡ್ಜಸ್ಟ್ ಮಾಡುತ್ತೆ ಪ್ರಸಕ್ತಿ ಬಾಡಿಯಲ್ಲಿ ಇದೆ ನೀವು ಚಿಕ್ಕಂದಿನಿಂದ ಮಳೆ ಮಳೆಯಲ್ಲೇ ನೆನೆದು ಓಡಾಡಿದ್ರೆ ಖಂಡಿತ ನಗಡಿ ಆಗ್ತಿರ್ಲಿಲ್ಲ ಯಾವ ದಿವಸ ಕೊಡ ಹಿಡಿದಿರೋ ಆವತ್ತು ನಗಡಿ ಪ್ರಾರಂಭ ಆಯಿತು ಈಗ ಎಕ್ಸ್ಟರ್ನಲ್ ಆಗುವಂತಿ ಬಾಡಿ ಹೊರಟಿ ಹಾಗೆ ಒಳಗೆ ಇರುವ ಮನುಷ್ಯನ ದೇಹದ ಸಹಜ ಶಕ್ತಿಗಳನ್ನು ಕಳ್ಕೊಂಡು ಅಸಹಜವಾದ ಭಾಷೆ ಶಕ್ತಿಗಳನ್ನು ನಾವು ಅವಲಂಬಿಸಿ ಅವಲಂಬಿಸಿ ಯಾವಾಗ ಬದುಕಲಿಕ್ಕೆ ತೊಡಗಿದೆವೋ ನಮ್ಮ ಇನ್ನರ್ ಪವರ್ಸ್ ಎಲ್ಲ ಬರುತ್ತೆ ಹೀಗೆ ಮರಣೆ ಅನ್ನುವಂಥದ್ದನ್ನ ಕಳ್ಕೊಂಡ್ರಿಂದ ನಾವು ಮತ್ತೆ ಪುಸ್ತಕ ಹಿಡಿದು ನೋಡಬೇಕಾದ್ದು ನೋಟ್ಬುಕ್ ಬರ್ಕೊಳ್ಳೋದು ಪೇಡೆ ಹೋಗುವಾಗ ಏನೇನು ಸಾಮಾನ ತರಬೇಕು ಅಂತ ಚೀಟ ಬರ್ಕೊಂಡು ಕಡೆ ಚೀಟಿ ತಂದದ್ದೇ ಮರ್ಬಹುದು ಬಂದದ್ದು ಚೀಟಿ ತಂದದ್ದೇ ನೆನಪು ಹಾಗೆ ಬರ್ಕೊಂಡು ಬಂದಿದ್ದಾನೆ ಚೀಟಿಯಲ್ಲಿದೆ ಚೀಟಿ ಕಿಸಲಿ ಹಾಕೊಂಡಿದ್ದೇನೆ ಮರ್ಸೋದ್ರೆ ಅಂದ್ರೆ ಯಾವುದೋ ಒಂದು ನಮ್ಮ ನಮ್ಮ ಬುದ್ಧಿಯನ್ನು ನಾವು ಅವಲಂಬನೆ ಮಾಡದೆ ಇದ್ದರೆ ಬರೇ ಹೊರಗಿನ ಸಾಧನಗಳಿಂದ ಮನುಷ್ಯ ಎಷ್ಟು ದೂರಕ್ಕೆ ಹೋದ ಹೀಗೆ ಪ್ರಾಚೀನದ ನಮ್ಮ ಅಂತಶಕ್ತಿಯ ಕಡೆಗೆ ನಮ್ಮನ್ನು ಹೊರಳಿಸಿದ್ರು ಅಂತಶಕ್ತಿಯ ಕಡೆಗೆ ಹೊರಳಿಸಿ ಈ ಒಳಗಿರತಕ್ಕ ಜಾಗೃತಿ ಅದನ್ನೇ ನಾವು ಮತ್ತೆ ಪ್ರಾರಂಭ ಕೊಡೋಣ ಹದಿನೈದು ಬೇಲಿಗಳಲ್ಲಿ ಒಂದು ದೇಲಿ ಶ್ರದ್ದೆಯ ಬೇಲಿ ಈ ಶ್ರದ್ದೆಯ ಬೇಲಿಯಿಂದ ನಾವು ಬೆಳಿತೇವೆ ಇದು ಒಂದು ದೇಲಿ ಆ ಬೇಲಿಯನ್ನು ಮುರಿಯಬೇಕು ಶ್ರದ್ಧೆ ಎನ್ನುವುದರಿಂದ ಶ್ರದ್ಧೆಯಿಂದ ಆಗತಕ್ಕ ಲಾಜಿಕ್ ಲಾಜಿಕ್ನಿಂದ ಏನನ್ನು ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಯಾಕೆ ಅಂದ್ರೆ ಲಾಜಿಕ್ನಿಂದ ಏನನ್ನು ಬೇಕಾದರೂ ಪ್ರೂವ್ ಮಾಡಬಹುದು ದಿಸ್ ಇಸ್ ಆಲ್ಸೋ ಎ ಲಾಜಿಕ್ ಇದು ಗೊತ್ತಿಲ್ಲದೆ ತಾಕ ತರ್ಕ ಅಂತ ಹಾರಾಡ್ತಾರಲ್ಲ ಇದು ಬಹಳ ಶೋಚನೀಯ ಮಧ್ವಾಚಾರ್ಯರು ಒಂದ್ ಹೇಳಿದರು ಶುಷ್ಕ ತರ್ಕಂತೂ ಅಜಯ್ ನಿನ್ನ ಡ್ರೈ ಲಿಕ್ ಅನ್ನು ತೆಗೆದು ಬಿಸ್ಕೆ ಇದ್ದಾರೆ ಯಾಕಂದ್ರೆ ಅನುಭವ ಇಲ್ಲದೆ ತರ್ಕವಾಗಿ ಉಪಯೋಗ ಇಲ್ಲ ಅನುಭವ ಬಂದ ಮೇಲೆ ತರ್ಕಮಾರಿ ಉಪಯೋಗ ಇಲ್ಲ ಬಿಕಾಸ್ ಇಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅನುಭವ ಇಲ್ಲದೆ ಇದ್ದಾಗ ತರ್ಕಕ್ಕೆ ನೆಲೆ ಇಲ್ಲ ಅನುಭವ ಆದ್ಮೇಲೆ ತರ್ಕ ಬೇಕಿಲ್ಲ ಅದು ನೀರ್ಕವನ್ನು ಬಿಸ್ಕೆ ಅನುಭವ ಇದು ಬಹಳ ಚೆನ್ನಾಗಿದೆ ಶಾಸ್ತ್ರಾರ್ಥ ಯುಕ್ತ ಅನುಭವ ಪ್ರಮಾಣ ಅಂತ ಉತ್ತಮ ಇವರ ಅದ್ಭುತವಾದ ಮಾತುಗಳು ಆಚಾರ್ಯವರು ಹೇಳಿದ್ದು ನಿಮಗೆ ಶಾಸ್ತ್ರದ ಪ್ರಮಾಣ ಅಲ್ಲ ಶಾಸ್ತ್ರ ಅನ್ನೋದು ಕೊಟೇಶನ್ ಅದು ಕೊಟೇಷನ್ ಮಿಯರ್ ಕೊಟೇಶನ್ ಅಂಟಿಲ್ಯನ್ಸ್ ಮಿಯರ್ ಕೊಟೇಶನ್ ಆದ್ರಿಂದ ಏನು ಶಾಸ್ತ್ರದಲ್ಲಿ ಹೇಳಿ ಅದನ್ನು ಅನುಭವಿಸಿ ಮಾತಾಡುವ ಶಾಸ್ತ್ರಾರ್ಥ ಯುಕ್ತ ಅನುಭವ ಅನುಭವ ಬರೋ ತನಕ ಶಾಸ್ತ್ರದಿಂದ ಕೋರ್ಟ್ ಮಾಡಿ ಏನು ಉಪಯೋಗ ಇಲ್ಲ ನಾವು ಕಣ್ಣಾರೆ ಕಂಡದ್ದು ನಾವು ಅನುಭವಿಸಿದ್ದು ನಮ್ಮ ಸತ್ಯ ಎಲ್ಲಿಯ ತನಕ ನಾವು ಕಣ್ಣಾರೆ ಕಾಣುವುದು ಸಾಧ್ಯವಿಲ್ಲ ಆ ಅಲ್ಲಿಯವರೆಗೆ ಕಂಡವರ ಮಾತನ್ನ ಕೇಳಿ ನೀವು ನಾವು ಅಮೇರಿ ಕಂಡು ನೋಡಿದ್ರೆ ಅಮೇರ್ಗೆ ಹೋಗಿ ಬಂದ್ವಿ ಸ್ವಾಮಿ ಅಮೇರಿತೀರಿ ನೀವು ಹೋಗಿ ಬಂದಿದ್ದಿಲ್ಲ ಸ್ವಲ್ಪ ಹೇಳಿ ನೀವು ಹೇಳಿದ್ರೆ ನಮ್ ಚೆನ್ನಾರೆ ನೀವು ಹೋಗಿ ಬಂದವರು ನಾವು ಕಣ್ಣಾರೆ ಕಾಣುವ ಅದನ್ನು ಕಂಡವರ ಮಾತನ್ನ ಉಪನಿಷತ್ತುಗಳು ಅಂದ್ರೆ ಭಗವಂತನನ್ನು ಕಂಡವರ ಮಾತು ಅನ್ನೋದಕ್ಕೋಸ್ಕರ ಮಹತ್ವ ಇದರ ಮಾತಿಗೂ ಮಹತ್ವ ಇಲ್ಲೇ ಕೊಟೇಶನ್ ಅದು ಕಂಡವರ ಮಾತು ಈಗ ಸಮಸ್ಯೆ ಆಗಿರುವುದು ಏನು ನಮಗೆ ಕಂಡವರ ಮಾತನ್ನು ಕೇಳುವ ಬದಲು ಕಂಡ ಕಂಡವರ ಮಾತು ಕೇಳಿ ಪ್ರಾರಂಭ ಮಾಡಿದೆವು ನಾವು ಯಾರು ಮಾತಾಡಿದ್ರು ಕೇಳೋದೆ ಎಲ್ಲರೂ ರಿಯಲಾಯಿಸ್ತು ಸೋಲು ಯಾರು ರಿಯಲಾಯಿಸು ಯಾರು ಅನ್ರಿಯಲ್ಯಸ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರು ಜ್ಞಾನಗಳಿರಬೇಕು ಇವರು ಜ್ಞಾನಗಳು ಇರಬೇಕು ಯಾರೆಲ್ಲ ಗೀತೆ ಬಗ್ಗೆ ಮಾತಾಡಿದ್ರೆ ಅವರೆಲ್ಲ ಜ್ಞಾನಿಗಳಿರಬೇಕು ಬರೆಯ ಬಂದು ಹೋಗ್ತಾರೆ ಎಲ್ಲರೂ ಕೇಳಿ ತಟ್ಟಿದ್ದವು ಕಡೆ ಒಬ್ಬೊಬ್ಬರು ಒಂದು ಹೇಳಿ ಬೇಡ ಹೀಗೆ ಹೇಳ್ತಾರೆ ಇವರು ಗೀತಿಯವು ನಮಗೆ ಕಂಡವರು ಯಾರು ಕಂಡ ಕಂಡವರು ಯಾರು ಗೊತ್ತಾಗಲೇ ಹೋಗುತ್ತೆ ಸಮಸ್ಯೆ ಮೊದಲು ತಿಳಿದವರ ಮಾತನ್ನ ನಾವು ಕೇಳಬೇಕು ಯಾರ್ಯಾರು ಮಾತನ್ನು ಅಲ್ಲ ಅದು ತಿಳಿದವರನ್ನು ಹುಡುಕುದು ಕಷ್ಟ ಯಾರು ತಿಳಿದವರು ಹೌದು ಯಾರ ಅಲ್ಲ ಅಂತ ಗೊತ್ತಾಗುದಿಲ್ಲ ತುಂಬ ಸಂದರ್ಭದಲ್ಲಿ ತಿಳಿದವರು ತಿಳಿದವರಂತೆ ತಮ್ಮನ್ನು ತೋರಿಸಿಕೊಳ್ಳುವುದಿಲ್ಲ ಅವರು ಭಕ್ ಇರ್ತಾರೆ ಏ ಇವರು ಉಪಯೋಗ ಇಲ್ಲ ಮತ್ತೆ ಏನು ಗೊತ್ತಿರೋದಿದ್ದು ಬಹಳ ಜ್ಞಾನಿಗಳ ಹಾಗೆ ವೇಷಭೂಷಣ ಮಾಡ್ತಾರೆ ನಾವು ಬಹಳ ಸುಲಭವಾಗಿ ವೇಷಭೂಷಣಕ್ಕೆ ಬರಲಾಗ್ತೇವೆ ಒಳಗಿನ ತಿರುಳನ್ನು ತಿಳಿಯುವುದು ಅಸಾಧ್ಯವಾಗಿ ಹೋಗುತ್ತೆ ಸಾಮಾಜಿಕವಾಗಿ ನಾವು ಇಂತಹ ಒಂದು ಇವತ್ತಿನ ಹೊರ ವೇಷಕ್ಕೆ ಮರುಳಾಗಿ ಒಳಗಿನ ತಿರುಳನ್ನು ಕಾಣದಂತಹ ಕುರುಡುತನವನ್ನು ನಾವು ಬೆಳೆದುಕೊಂಡಿದ್ದೇವೆ ಉಪನಿಷತ್ತು ಅಂಧೇನೈವ ನಿಯಮಾನ ಯಥಾಂಧ ಕುರುಡರದನ್ನು ಹತ್ತಿದ ಕುರುಡರು ಅಂತ ಸಮಾಜದ ಬಗ್ಗೆ ಒಬ್ಬ ಲೀಡರು ನಿಮಗೆ ಮಾರ್ಗದರ್ಶನ ಮಾಡುತ್ತೇನೆ ಒಬ್ಬ ಬರೆದಿದ್ದಾರೆ ಅವಳು ಕೂಡ ಅವಳು ಕುರುಡಾತ್ಮಕ ಹಾರದಂತಹ ಕುರುಡರು ಬಹಳ ಹೊರಟಿದ್ದಾರೆ ಈ ಕುರುಡರನ್ನು ಕುರುಡರ ನೇತೃತ್ವದಲ್ಲಿ ಹೊರಟ ಕುರುಡರ ಪಡೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಉಪನಿಷತ್ವ ಅಂತರ್ತನಾ ಸ್ವಯಂ ಪಂಡಿತ ವನ್ಯಮ್ಯ ಪರಿಯದ್ದಿ ಮೂ ಮಾತು ಬೈಬಲ್ ಲೀಡ್ಸ್ ಮ್ಯಾನ್ ಲೀಡ್ಸ್ ಅದರ್ ಬ್ಲೈಂಡ್ ಮ್ಯಾನ್ ಆಫ್ ವಿಲ್ ಫಾಲ್ ಇನ್ ಟು ಎ ಪಿಟ್ ಅಂಧೇನೇ ಅರ್ಥ ಒಂದು ಇಂಗ್ಲೀಷ್ ದಿದೆ ಒಂದು ಸಂಸ್ಕೃತದಲ್ಲಿದೆ ಹೀಗೆ ನಾವು ನಮ್ಮ ಶ್ರದ್ಧೆಯನ್ನ ಸರಿಯಾಗಿ ಬೆಳೆಸಿಕೊಳ್ಳದಿದ್ರೆ ಯಾರೋ ಒಬ್ಬ ಕುರುಡನ ಬೆನ್ನು ಹತ್ತಿಬಿಟ್ರೆ ನಾವು ಕುರುಡವಾಗಿ ಹೊಂಡಕೊಳ್ಳುವ ಸಾಧ್ಯತೆ ಇದೆ ಒಳ್ಳೆಯ ಕಣ್ಣು ಸತ್ಯವನ್ನು ಕಂಡವನ್ನು ಬೆನ್ನು ಹತ್ತಿದ್ರೆ ನಾವು ಸತ್ಯದ ಕುದು ಬಿಟ್ಟುವ ಸಾಧ್ಯತೆ ಇದೆ ದೊಡ್ಡ ಅಪಾಯಕಾರಿಯಾದ ನಮ್ಮ ಒಳಗಿನ ಇನ್ನರ್ ಮೋಸ್ಟ್ ಫೆನ್ಸ್ ಇಸ್ ಹೊರಗಡೆಯಿಂದ ಐದು ಬೇಲಿಗಳಿವೆ ಎದ್ದು ಈ ದೇಹ ರಚನೆಯಾದದ್ದು ಖಂ ವಾಯು ಹು ಜ್ಯೋತಿಹಿ ಅಪಹ ಪೃಥ್ವಿ ಮಂಚಭೂತಗಳ ಆಕಾಶ ಗಾಳಿ ಬೆಂಕಿ ನೀರು ಮಣ್ಣು ಈ ಪಂಚಭೂತಗಳಿಂದ ಇದೇ ಆಗಿದೆ ಈ ಪಂಚಭೂತಗಳನ್ನೇ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಅಂತ ಮಣ್ಣು ನೀರು ಇದು ಎರಡು ಅನ್ನಮಯ ಕೋಶ ನಾವು ಉಂಡ ಅನ್ನ ಈ ದೇಹದಲ್ಲಿ ಸ್ಥೂಲ ರೂಪ ನಮಗೆ ಆಕಾರ ಕೊಟ್ಟದ್ದು ಮಣ್ಣು ನೀರು ಅದರ ಒಳಗಿನಿಂದ ನಾವು ಬದುಕುವಂತೆ ಉಸಿರಾಡಿಸುವ ವ್ಯವಸ್ಥೆ ಇದೆ ಬರೀ ಮನೆಯಿಂದ ಬಂದೇ ಅಲ್ಲ ಇದು ಒಳಗಿನಿಂದ ಸ್ಪೇಸ್ ಇದೆ ಸ್ಪೇಸ್ನಲ್ಲಿ ಗಾಳಿ ಓಡಾಡ್ತಾ ಇದೆ ಅದರಿಂದ ಒಳಗಿನಿಂದ ಟೆಂಪರೇಚರ್ ಇದೆ ಇದೆ ಬೆಂಕಿ ಗಾಳಿ ಆಕಾಶ ಇದನ್ನು ಪ್ರಾಣಮಯ ಕೋಶ ಅಂತ ಇದು ಇದ್ರೆ ಉಸಿರಾಡ್ತಾ ಇದ್ರೆ ಟೆಂಪರೇಚರ್ ಇದ್ರೆ ಪ್ರಾಣ ಇದೆ ಅಂತಾರೆ ಇದು ಪ್ರಾಣಮಯ ಕೋಶ ಮಣ್ಣು ನೀರು ಅನ್ನಮಯ ಕೋಶ ಬೆಂಕಿ ಗಾಳಿ ಆಕಾಶ ಪ್ರಾಣಮಯ ಕೋಶ ಇದು ಇಷ್ಟು ಮುಗಿಯಲಿಲ್ಲ ಅಲ್ಲಿಂದ ಒಳಗೆ ಇದನ್ನ ಕಣ್ಣಿನ ಮೂಲಕ ಕಿವಿಯ ಮೂಲಕ ಕಂಡದ್ದನ್ನ ಕೇಳಿದ್ದನ್ನ ಯೋಚಿಸುವ ಒಂದು ಮನಸ್ಸಿದೆ ಆ ಮನಸ್ಸು ಅಷ್ಟೇ ಅಲ್ಲ ಮನಸ್ಸು ಯೋಚಿಸಿ ಮನಸ್ಸಿನ ಸ್ವಭಾವ ಏನು ಗೊತ್ತೋ ಬರೆಯ ಸಾಕಾಗುವುದಿಲ್ಲ ಮನಸ್ಸು ಆಸೆ ಪಡುತ್ತದೆ ಸಂಶಯ ಪಡ್ತದೆ ಇಷ್ಟೇ ಮನಸ್ಸಿನ ಕೇಳಿದ ಡಿಸೈರ್ ಅಂಡ್ ಡೌಟ್ ಪಡುವುದು ಸಂಶಯ ಪಡುವುದು ಯಾವ್ದೊಂದು ನೋಡಿ ಅದು ಬೇಕು ಅಂತ ಅದು ಬೇಕು ಇದು ಬೇಕು ಬೇಕು ಬೇಕು ಕಡೆಗೆ ಬೇಕು ಬೇಡ ಗೊತ್ತು ಅದು ಒಳ್ಳೇದು ಇದು ಒಳ್ಳೇದು ಯಾರಿಗೂ ತೀರ್ಮಾನ ಮಾಡುದ್ರೆ ಮನಸ್ಸು ಆಸೆ ಪಡ್ತದೆ ಮತ್ತು ಸಂಶಯದಲ್ಲಿ ಹತ್ತದೆ ನಮ್ಮ ತೀರ್ಮಾನ ಮಾಡತಕ್ಕ ಫ್ಯಾಕಲ್ಟಿ ವಿಚ್ ಆರ್ ಬುದ್ಧಿ ಮನಸ್ಸು ಬುದ್ಧಿ ಬುದ್ಧಿ ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡ್ತದೆ ಅದು ತೀರ್ಮಾನ ಮಾಡಿದ್ರೂ ತಪ್ಪಿರಬಹುದು ಎಲ್ಲರ ತೀರ್ಮಾನವು ಸರಿ ಅಂತಲ್ಲ ಆದ್ರೆ ತೀರ್ಮಾನ ಮಾಡುವ ಕೆಪಾಸಿಟಿ ಬುದ್ಧಿಗೆ ಮನಸ್ಸು ತೀರ್ಮಾನವೇ ಮಾಡುವುದಿಲ್ಲ ಆದ್ದರಿಂದ ನಾವು ಮಕ್ಕಳಿಗೆ ಬಯುವಾಗ ನನಗೆ ಮನಸ್ಸಿಲ್ಲ ಅಂತ ಬಯೋದು ನಿಮಗೆ ಬುದ್ಧಿ ಇಲ್ಲ ಅಂತ ಬೈತೇವೆ ಮನಸ್ಸು ಅಂದ್ರೆ ಡಿಸೈರ್ ಅಂಡ್ ಡೌಟ್ ಕನ್ಫ್ಯೂಷನ್ ಅದು ಮಕ್ಕಳಿಗೆ ಡಿಸಿಷನ್ ತಗೊಳ್ಳುವ ಕೆಪಾಸಿಟ ಇಲ್ಲ ಅದು ಯಾವ್ದು ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡುವ ಬುದ್ಧಿ ಇಲ್ಲ ಬುದ್ಧಿ ಅನ್ನೋದು ಡಿಸೈಡಿಂಗ್ ಫ್ಯಾಕ್ಟರ್ ಅದು ದೊಡ್ಡವರಿಗೆ ಇರುತ್ತೆ ಅಂತ ಏನೂ ಇಲ್ಲ ಅದು ದೊಡ್ಡವರಿಗೆ ತಮಗೆ ಬುದ್ಧಿ ಇದೆ ಭ್ರಮೆ ಇದೆ ಕೆಲವು ಸರ್ತಿ ದೊಡ್ಡವರಿಗಿಂತ ಹೆಚ್ಚು ಬುದ್ಧಿ ಮಕ್ಕಳಿಗಿರುತ್ತೆ ಮಕ್ಕಳ ಬುದ್ಧಿಯನ್ನು ಕಲಿಸಲು ದೊಡ್ಡವರು ಉದ್ದಾರ ಆದವರು ಆದ್ರೆ ಅವ್ರು ದೊಡ್ಡವರೂ ಸಿದ್ಧ ಮಕ್ಕಳಿಗೆ ಇಲ್ಲ ನಮಗಿದೆ ಅಂತ ಅದು ದೊಡ್ಡವರವರುಗಳು ಏನ್ ಮಾಡುದು ಅದು ಭ್ರಮ ಇದೆ ದೊಡ್ಡವರಿಗೆ ನಮಗೆ ಬುದ್ಧಿ ಇದೆ ಅನ್ನೋ ಭ್ರಮೆ ಬಹಳ ಜನರಿಗೆ ಇದೆ ಕೆಲವರಿಗೆ ಅದು ಇಲ್ಲ ಇದಕ್ಕೆ ಇದ್ರೆ ಸಾಲದು ಮತ್ತೊಂದು ಬೇಕು ಯಾವುದು ಅಂದ್ರೆ ಅಹಂಕಾರ ಅಹಂಕಾರ ಅಂತ ಹೇಳಿದ ಕೂಡಲೇ ಕನ್ನಡದ ಅಹಂಕಾರ ಅಲ್ಲ ಇಂಗ್ಲೀಷಿನಿಗೂ ಅಲ್ಲ ಅದು ಅಂತಂದ್ರೆ ಅವೇರ್ನೆಸ್ ಆಫ್ ದ ಸೆಲ್ ನಾನು ಅನ್ನುವ ಇದು ನಿದ್ರೆ ಇರಲು ಇದೆ ಅಂತ ಹೇಳಿದೆ ನಾನು ಅನ್ನುವ ಅದು ಇಲ್ಲದೆ ಇದ್ರೆ ನೋಡ್ತೇನೆ ಕೇಳುತ್ತೇನೆ ಯಾರು ನೋಡಿದ್ದು ಯಾರಿಗೊತ್ತು ಇದು ನನ್ನ ಹೊರಗಿನ ಪ್ರಪಂಚ ಮತ್ತು ಹೊರಗಿನ ಪ್ರಪಂಚವನ್ನ ಸಂಬಂಧಗೊಳಿಸತಕ್ಕಂತಹ ಒಂದು ಪ್ರಜ್ಞೆ ಇದರವರೆಗೆ ನಾನು ನೋಡಿದೆ ನನಗೆ ಬೇಕು ನನ್ನಿಂದ ಆಯ್ಕೆ ಈ ಪ್ರಪಂಚಕ್ಕೂ ನನಗೂ ಕಾಂಟ್ರಾಕ್ಟ್ ಆಗುವುದೇ ಈ ನಾನು ಅನ್ನುವ ಪ್ರಜ್ಞೆ ಇದೆ ಇವ್ರದೇ ನೋಡಿದ್ದು ಯಾರು ಯಾರಿಗೂ ಗೊತ್ತು ಆದ್ರೆ ಅಹಂಕಾರ ಅಸ್ ಇದು ನಿದ್ರೆಯಲ್ಲೂ ಇರುವಂತಹ ರಾತ್ರಿ ಬೆಳಗಿನ ತನಕ ನಮಗೆ ಕಾಲದ ಜ್ಞಾನ ಇದೆ ನಾನು ಅನ್ನೋದು ಗೊತ್ತಿದೆ ಆಮೇಲೆ ನಿದ್ರೆಯಲ್ಲಿ ಏನು ಗೊತ್ತಿಲ್ಲ ರಾತ್ರಿ ಬೆಳಗಿನ ಚೆನ್ನಾಗಿ ನಿದ್ದೆ ಬಂದಾಗ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ನಿದ್ರೆಯಲ್ಲಿ ಅದರಿಂದ ನಿದ್ರೆಯಲ್ಲಿ ಆನಂದ ಮತ್ತೆ ಏನು ಗೊತ್ತಿಲ್ಲ ಆದ್ರೆ ಏನೂ ಗೊತ್ತಿಲ್ಲ ನಾನು ಅಂತ ಒಂದು ಗೊತ್ತಿದೆ ನನ್ನ ದೇಹ ಅನ್ನೋದು ಗೊತ್ತಿಲ್ಲ ನನ್ನ ಮನೆ ಅನ್ನೋದು ಗೊತ್ತಿಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿಲ್ಲ ನನ್ನ ಹೆಂಡತಿ ಮಕ್ಕಳು ಗೊತ್ತಿಲ್ಲ ನನ್ನ ಕೈ ಗೊತ್ತಿಲ್ಲ ನನ್ನ ಅನುವುದೇ ಇಲ್ಲ ಹಾಗಾದ್ರೆ ಪ್ರಾಬ್ಲಮ್ ಯಾವಾಗ ನಾನು ಅನ್ನೋದಕ್ಕೆ ನನ್ನ ನಾನು ವಿಭಕ್ತಿ ಬರ್ತದೆ ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಬರೇ ನಾನು ಇಸ್ ಪ್ಲಿಸ್ ಆನಂದಮಯ ನಾನು ಅವರಿಗೆ ನನ್ನಿಂದ ನನಗೆ ನನ್ನ ನನ್ನಲ್ಲಿ ಯಾವಾಗ ಈ ವಿಭಕ್ತಿಗಳು ಪ್ರಾರಂಭ ಎಚ್ಚರದಲ್ಲಿ ನನ್ನಲ್ಲಿ ನನಗೆ ನಾನು ನನ್ನಿಂದ ಎಲ್ಲ ಶುರುವಾಯ್ತು ನನ್ನ ನನ್ನ ನನ್ನ ಅಂತೇನೆ ನಿದ್ರಿ ನನ್ನ ಇಲ್ಲ ನಾನು ಮಾತ್ರ ಇರುವುದು ನಾರು ಇಸ್ ಅದು ಆನಂದ ನನ್ನ ಈ ಸಾರೋ ಆದ್ರಿಂದ ಇದನ್ನೇ ನಿದ್ರೆಯಲ್ಲಿ ಇದ್ದ ಎಚ್ಚರವನ್ನು ಎಚ್ಚರದಲ್ಲಿ ಯಾಕೆ ಕಳೆದುಕೊಂಡೆವು ಎಚ್ಚರದಲ್ಲಿ ಎಚ್ಚರ ಕಪ್ಪಿ ಬದುಕುತ್ತೇವಲ್ಲ ಈ ನನ್ನ ಅನ್ನೋದು ದುಃಖಕ್ಕೆ ಕಾರಣ ಅನ್ನೋ ಎಚ್ಚರ ಇದ್ರೆ ನಾವು ಇದು ಎಚ್ಚರದಲ್ಲೂ ನನ್ನ ನನ್ನ ಕಮ್ಮಿ ಮಾಡಬಹುದಲ್ಲ ಹಾಗಾದ್ರೆ ಎಚ್ಚರದಲ್ಲೂ ಸುಖವಾಗಿ ಬದುಕೋಬಹುದಲ್ಲ ಇದು ಫಿಲಾಸಫಿ ನಮಗೆ ಕೊಟ್ಟಂತೆ ಎಚ್ಚರ ಆ ರೀತಿಯಾಗಿ ಈ ದೇಹದಲ್ಲಿ ಒಳಗಿರತಕ್ಕ ಮನಸ್ಸು ಅಂದ್ರೆ ಬುದ್ಧಿ ಅಹಂಕಾರ ಇದು ಇಷ್ಟಿದ್ರೆ ಕಾಲದು ಮತ್ತೊಂದಿರಬೇಕು ಚಿಕ್ಕ ಮೆಮರೀಷನ್ ನಮಗೆ ನೆನಪಿಲ್ಲ ಅಂತ ನೋಡ್ತೇವೆ ನೋಡುವಾಗ ಕಾಣುತ್ತ ಮತ್ತೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನೋಡಿದ್ ನೆನಪಿಲ್ಲ ಕೇಳ್ತೇವೆ ಕೇಳುವಾಗುತ್ತೆ ನೆಕ್ಸ್ಟ್ ಕೇಳಿದ್ ನೆನಪಿಲ್ಲ ಹಾಗಾದ್ರೆ ನಮಗೆ ನಾಲೆಜ್ ಅಕ್ಯುಲೇಟ್ ಆಗುವೇ ಸಾಧ್ಯ All right. ಜ್ಞಾನಕ್ಕೆ ಪ್ರೆಸೆಂಟೆನ್ಸ್ ಮಾತ್ರ ಪಾಸ್ಟರ್ಸ್ ಇಲ್ಲ ಅಂತಾದ್ರೆ ಬೆಳೆಯೋದೇ ಸಾಧ್ಯ ಇಲ್ಲ ಮನುಷ್ಯ ಆದ್ರಿಂದ ಈ ಪಾಸ್ಟರ್ಸ್ ಜ್ಞಾನವನ್ನು ಒಳಗೆ ನಾವು ರೆಕಾರ್ಡ್ ಮಾಡಿಕೊಂಡು ಅದರ ಬೇಕಾದ ಕ್ಯಾಸೆಟ್ ಪ್ಲೇ ಮಾಡಿ ಹೀಗೆ ನೋಡಿದೆ ಹೀಗೆ ಕೇಳಿದೆ ಅದರಿಂದ ಹೀಗೆ ಅಂತ ಮನುಷ್ಯ ವಿಜ್ಞಾನ ಶಕ್ತಿಯನ್ನು ಬೆಳೆಸಿಕೊಂಡದೇ ಈ ಕಲೆಕ್ಟಿವ್ ಎಕ್ಸ್ಪೀರಿಯೆನ್ಸ್ ನಿಂದ ಅದಕ್ಕೆ ಚಿತ್ತ ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೆದು ನಮ್ಮ ವಿಜ್ಞಾನ ಬೆಳೆಯದೇ ಚಿತ್ತೆ ಈ ಹಿಂದಿನ ನೆನಪುಗಳಿಂದ ನಾವು ಹೊಸತನ್ನ ಕಲಿತೇವೆ ಹೊಸತನ ಸಂಶೋಧನೆ ಮಾಡ್ತೇವೆ ಹಿಂದಿನ ಅನುಭವಗಳಿಂದ ಅದಕ್ಕೆ ವಿಜ್ಞಾನಮಯ ಕೋಶ ಅನ್ನಮಯ ಪ್ರಾಣಮಯ ಮನೋಮಯ್ ಮನಸ್ಸು ಬುದ್ಧಿ ಅಹಂಕಾರ ಇಷ್ಟು ಮನೋಮಯ ಚಿತ್ತ ವಿಜ್ಞಾನಮಯ ಕೋಶ ಈ ಎಕ್ಸ್ಪೆನ್ಷನ್ ಆಫ್ ಚಿತ್ತೇತನ ಯಾವ ಯಾವ ಕಾಲದ ಪರಿಧಿಯೂ ಇಲ್ಲದೆ ಹಿಂದಿನ ಜನ್ಮದ್ದು ನೆನಪಾಗೇ ಮುಂದಿನದು ಸುಪ್ತ ಪ್ರಜ್ಞೆಯಲ್ಲಿ ಇದೆ ನೀವು ಒಬ್ಬನ ಹಿಪ್ನೊಟೈಸ್ ಮಾಡಿ ನಾಳೆ ಏನಾಗುತ್ತೆ ಹೇಳೋದು ಹೇಳ್ತಾನೆ ಕಾಲದ ಬ್ಯಾರಿಯರ್ಸ್ ಅನ್ನು ಮೀರಿ ಯೋಚಿಸುವ ಶಕ್ತಿ ಮೈಂಡಿಗೆ ಇಡೀ ಮೈಂಡಿನ ಎಲ್ಲ ಶಕ್ತಿಗಳನ್ನು ಜಾಗೃತಗೊಳಿಸಿದ್ರೆ ಇವತ್ತು ಹೇಳ್ತಾರೆ ವಿಜ್ಞಾನಿಗಳು ಮನಸ್ಸು ಅಂತಂದ್ರೆ ಆ ಬ್ರೈನ್ ಅಂತಂದ್ರೆ ಹನ್ನೆರಡು ಮಿಲಿಯ ನರ್ವು ಸೆಂಟನ್ಸ್ಗಳು ಇರತಕ್ಕಂಥದ್ದು ಅಲ್ಲ ಹನ್ನೆರಡು ಮಿಲಿಯ ನರ್ವು ಸೆಂಟರ್ಸ್ ಅಂದ್ರೆ ಅರ್ಥ ಮಾಡಿಕೊಳ್ಬಿರಿ ಹನ್ನೆರಡು ಮಿಲಿಯ ಅಂದರೆ ಎಷ್ಟು ತೊನ್ನೆ ಬರಬೇಕು ಅಂತ ಬಹಳ ಜನತೆ ಗೊತ್ತಿಲ್ಲ ಹನ್ನೆರಡು ಬರೋದಕ್ಕೆ ತೊಂದರೆ ಬರಬೇಕು ಇದೆ ಕಂಪ್ಯೂಟರ್ ಹನ್ನೆರಡು ಮಿಲಿಯ ನವು ಸೆಂಟೆನ್ಸ್ ಗಳು ಫಂಕ್ಷನ್ ಮಾಡಿದ್ರೆ ಅಲ್ಲಿ ಮಿಲಿ ಸೆಂಟರ್ ಏನು ಲಾಕ್ ಆಗಿಬಿಟ್ಟಿದೆ ಎಲ್ಲ ಕೆಲವೇ ನರ್ವ ಸೆಂಟರ್ಸ್ಗಳು ಕೆಲಸ ಮಾಡೋದು ಇದು ಇಷ್ಟು ಕೆಲಸ ಮಾಡಿದರೆ ಅವರ ಜಗತ್ತಿನಲ್ಲಿ ಮುಚ್ಚಿರುವಂತಹ ತಂತ್ರಜ್ಞಾನದಲ್ಲಿ ಬಟಾಬಯಲು ಭೂತ ವರ್ತಮಾನ ಭವಿಷ್ಯ ಮೂರು ಕಾಲವು ಕಣ್ಣು ಮುಂದೆ ನಡೆದುಕೊಳ್ಳುತ್ತೆ ಅದು ಚೇತನ ಅದೇ ಆನಂದಮಯ ಕೋಶ ಎಷ್ಟು ಬ್ಯೂಟಿಫುಲ್ ಆಗಿ ಇಂದಿನವರು ಈ ಮನ ಸೈಕಾಲಜಿಯನ್ನ ಚಿಂತನೆ ಮಾಡಿದ್ದಾರೆ ಪಂಚಭೂತಗಳಿಂದ ಅನ್ನಮಯ ಕೋಶ ಅಣ್ಣಮಯ ಕೋಶ ಅದರಿಂದ ಮನೋಮ್ ನೋಡಿ ಶ್ರದ್ಧ ಕಂ ವಾಯು ಜ್ಯೋತಿ ಆಭಹ ಪೃಥಿ ಇಂದ್ರಿಯಮ್ಮನ ಪಂಚಭೂತಗಳ ಬೇಲಿ ಅಂದ್ರೆ ಇಂದ್ರಿಯಗಳ ಬೇಲಿ ಕಣ್ಣು ಕಿವಿ ಮಗು ಇವು ಬೇಲಿ ಅಲ್ಲ ಸ್ವಾಮಿ ಇದು ಬೇಲಿ ಏನು ನಮಗೆ ಕಣ್ಣು ಇರೋದು ಒಂದು ಸಂಪತ್ತುಕೊಂಡಿದ್ರೆ ನೀವು ಬೇರೆ ಅಂತ ಕಣ್ಣು ಇರೋದು ಕಿವಿ ಒಂದು ಸಂಪತ್ತು ಹೌದು ಅದು ವಿಪತ್ತು ಹೌದು ಕಣ್ಣು ಇರೋದ್ರಿಂದ ಒಂದು ಪದ ನಮಗೆ ಅಂದ್ರೆ ಕಣ್ಣು ಇರೋದ್ರಿಂದಲೇ ಆ ಎದುರ ಗೋಡೆಯಿಂದ ಆಚಿರು ಕಾಣುವುದಿಲ್ಲ ಈ ಕರ್ಕಿರೋದು ನಿಮ್ಗೆ ಕಾಣುವುದಿಲ್ಲ ಅದು ಕಣ್ಣಿರೋದ್ರಿಂದ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿರೋದು ಈ ಹಾಲಿನ ಹೊರಗಡೆ ಎಲ್ಲ ಕಾಣುತ್ತೆ ನಿಮ್ ಮನೆಯ ನೀವು ನೋಡಿದ್ರೆ ಹಾಗೆ ಕಣ್ಣಿನಿಂದ ಕಂಡು ಇರಬೇಕು ಒಂದು ಸಂಪತ್ತು ಹೌದು ಆದ್ರೆ ಕಣ್ಣು ಮುಚ್ಚಿದಾಗ ಕಣ್ಣಷ್ಟು ಕಣ್ಣು ತೆರೆದಾಗ ಕಾಣುವುದಿಲ್ಲ ಕಣ್ಣು ಮುಚ್ಚಿದಾಗ ನಾವು ಎಲ್ಲಿ ಅಮೆರಿಕ ಚಂದರು ಬೇಕಾದ್ರೂ ಕಾಣಬಹುದು ಕಣ್ಣು ತೆರೆದ್ರೆ ಇಷ್ಟೇ ಗೋಡೆಯ ಎರಡು ಗೋಡೆಗಳ ಮಧ್ಯದಲ್ಲಿ ಎಷ್ಟು ಅಷ್ಟೇ ಕಾಣುವುದು ಕಣ್ಣು ಇರುವುದು ನಮ್ಮ ದೃಷ್ಟಿಯನ್ನು ಲಿಮಿಟ್ ಮಾಡಿತು ಕಣ್ಣ ನಮ್ಮ ದೃಷ್ಟಿ ಶಕ್ತಿಯನ್ನು ಸಂಕೋತಗೊಳಿಸಿತು ಅಷ್ಟೇ ಅಲ್ಲ ಸತ್ಯ ಇರುವುದು ಒಳಗೆ ಕಣ್ಣಿರೋದು ಹೊರಗೆ ಆದ್ರಿಂದ ಹೊರಗಿಂದ ಹೊರಗೆ ನೋಡಿದು ಒಳಗೆ ನೋಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಉಪನಿಷತ್ರು ಹೇಳುತ್ತೆ ಆವೃತ್ತ ಚಕ್ಷು ಅಮೃತತ್ವ ಮಿಚನ್ ಅಂತ ನೀನು ಸತ್ಯವನ್ನು ಕಾಣಬೇಕಾದ್ರೆ ಕಣ್ಣು ತೆರೆದು ನೋಡಬೇಡ ಕಣ್ಣು ಮುಚ್ಚಿ ನೋಡುವ ಕಣ್ಣು ಮುಚ್ಚಿದ್ರೆ ಒಳಗಂಡು ತೆರೆಯುವುದು ವಿವ್ ತ್ರೀ ಐಸ್ ಎರಡಲ್ಲ ಮೂರು ಕಣ್ಣಿದೆ ಮೂರನೇ ಕಣ್ಣು ತೆರಬೇಕು ಅದು ಒಳಗಣ್ಣು ಅದು ತೆರೆಯಬೇಕಾದ್ರೆ ಸ್ವಿಚ್ ಹೇಳಿದೆ ಏನ್ ಕಟ್ಟಿಲ್ಲ ಈ ಸ್ವಿಚ್ ಆಫ್ ಮಾಡಿದ್ರೆ ಅನಾಗುತ್ತೆ ಇದು ಆಟೋ ಲೈತಿದ್ದೇನೆ ಈ ಹೊರಗಿನ ಸ್ವಿಚ್ ಕರೆಂಟ್ ಆಫ್ ಆಯ್ತು ಅಂದ್ರೆ ನಿಮ್ಗೆ ಇನ್ನೊಂದು ಆಟೋಮೆಟಿಕ್ಲಿ ಅನಾಗುತ್ತೆ ಹಾಗೆ ಒಳಗೊಂಡು ತೆರಬೇಕಾದ್ರೆ ಮೊದಲು ಏನಂದ್ರೆ ಹೊರಗಣ್ಣು ಮುಚ್ಚಲಿಕ್ಕೆ ಅಭ್ಯಾಸ ಮಾಡಬಹುದು ನಮಗೆ ಏನಾಗಿದೆ ಹೊರಗಣ್ಣಿಂದ ತೆರೆದು ನೋಡ್ತಾ ಇರಬೇಕು ಇನ್ನೂ ನೋಡಬೇಕು ಮತ್ತು ನೋಡಬೇಕು ಅದು ಮುಚ್ಚಿದೆ ಕಣ್ಣು ಮುಚ್ಚಲಿಕ್ಕೆ ಕರಿಯಲ್ಲಿ ಕೆಲವರು ಕಣ್ಣು ಮುಚ್ಚಿದ್ದಾರೆ ಅದು ಕಣ್ಣು ಮುಚ್ಚಿದ್ರೆ ಸುದ್ದಿ ಬರುವಾಗ ಕಣ್ಣು ಮುಚ್ಚಿಬಿಡ್ತಾರೆ ಹಾಗಲ್ಲ ಮತ್ತೆ ತೆರೆಯಬೇಕು ಕಣ್ಣು ಮುಚ್ಚುವುದು ತೆರೆಯುವುದೇ ನಮ್ಮ ಕೈಯಲ್ಲಿ ಇರುತ್ತೆ ಕಣ್ಣು ಮುಚ್ಚಿದ್ರೆ ಸುದ್ದಿ ಇರುವ ಕಣ್ಣು ಮುಚ್ಚಿರ ಉಪಯೋಗ ಕಣ್ಣು ಮುಚ್ಚುವುದು ಕಣ್ಣು ತೆರೆಯುವುದು ಈ ಇಂದ್ರಿಯಗಳು ಭಾರವಾಗಿ ನಿಲ್ತಾವೆ ನಮ್ಮ ಒಳಗಿನ ಬೆಳವಣಿಗೆಗೆ ನಮ್ಮನ್ನು ಹೊರಗಿನ ಹೊರಗಿನ ಪ್ರಪಂಚದಲ್ಲಿ ನಿಲ್ಲಿಸಿ ಅಂತರಂಗದ ಸತ್ಯದ ಅರಿವು ಬಾರದಂತೆ ಧೇರಿಯಾಗಿ ಬಿಡುತ್ತವೆ ಇಂದ್ರಿಯದ ಬೇರಿ ಶ್ರದ್ಧೆಯ ಪಂಚಭೂತಗಳ ಬೇರಿ ಇಂದ್ರಿಯರ ಬೇರಿ ಮನಸ್ಸಿನ ಬೇರಿ ಮನಸ್ಸು ಒಳಗೆ ಇದೆ ಇಲ್ಲ ಅದಾದ್ರೂ ಒಳಗಿನ ನೋಡುತ್ತೆ ಮನಸ್ಸಿಗೆ ಕಣ್ಣಿಲ್ಲ ಮನಸ್ಸಿಗೆ ಕಿವಿ ಇಲ್ಲ ಅದೇನು ಮಾಡ್ತದೆ ಈ ಹೊರಗಣ್ಣಿನ ನೋಡುವಂತೆ ಅದನ್ನೇ ತನ್ನ ಕಣ್ಣಿನಲ್ಲಿ ಸಗೀತು ಹೊರಗಿನಿಂದ ಕೇಳುವ ಅದನ್ನೇ ಸಗೀತು ಮತ್ತು ನೋಡು ಮತ್ತು ಕೇಳುವ ಹೊರಗಿನಿಂದಲೇ ಸಪ್ಲಾಯ ಆಗಬೇಕು ಅದ್ರ ಒಳಗಿನ ಸಗಿಯಬೇಕು ಒಳಗಿನದಲ್ಲಿ ಯೋಚನೆ ನೋಡೋದು ಅಭ್ಯಾಸವೇ ಬಿಟ್ಟು ಬಿಟ್ಟಿದೆ ಮನಸ್ಸು ಅದ್ಬೇರಿ ಹಾಕುತ್ತಿದೆ ಆಮೇಲೆ ಅನ್ನದ ಬೇರಿ ನಾವು ಒಣ ಆಹಾರ ಅಲ್ಲ ಸ್ವಾಮಿ ಅನ್ನ ಬೇರೆ ಇದ್ರೆ ನಾವು ಬದುಕುವುದೇ ಅನ್ನದಿಂದ ಅನ್ನದಿಂದ ಬದುಕುತ್ತೇವೆ ಅನ್ನೋದು ಎಷ್ಟು ಸತ್ಯವೋ ಒಂದು ದಿವಸ ಅನ್ನ ತಿಂದದ್ರಿಂದಲೇ ಜೀರ್ಣವಾದ ಸಾಯ್ತೇವೆ ಅನ್ನೋದು ಅಷ್ಟೇ ಸತ್ಯ ಮನುಷ್ಯ ಬದುಕುವುದು ಅನ್ನದಿಂದ ಸಾಯೋದು ಅನ್ನದಿಂದ ಅನ್ನ ತಿನ್ನದೇ ಬದುಕುವುದನ್ನು ಕಲಿತು ನಾವು ಸಾಯುದೆ ಈಗ ಅನ್ನ ತಿ ಬದುಕುವುದರಿಂದ ಒಂದು ದಿವಸ ಅನ್ನದಿಂದ ಜೀರ್ಣವಾದ್ರೆ ಸಾಯುವುದ ಸುಲಭ ಆಯಿತು ಅನ್ನದಿಂದ ಅನ್ನದ ಬೇಲಿ ಯಾಕೆ ನಾವು ಅನ್ನ ತಿನ್ನೋದ್ರಿಂದ ಎಕ್ಸ್ಟರ್ನಲ್ ಆದವು ಇಂಟರ್ನಲ್ ಋಕ್ಕಿನ ಬಗ್ಗೆ ನಮ್ಮ ಗಮನ ಕಮ್ಮಿ ಆಯಿತು ತಿನ್ನೋದು ಒಳ್ಳೆ ನ್ಯೂಟ್ರಿಷಸ್ ಫುಡ್ ಎಷ್ಟು ಕೆಜಿ ಜಾಸ್ತಿ ಆಯಿತು ಮೆಷಿನ್ ನೋಡೋದು ನಾನು ಐವತ್ತೇಳು ಕೆಜಿ ಐವತ್ತಾರು ಅರವತ್ ಕೆಜಿ ಆದರೆ ಎಪ್ಪತ್ತು ಕೆಜಿ ಆದರೆ ಎಪ್ಪತ್ತು ಕೆಜಿ ಯಾರು ಇದೇ ನಾನಲ್ಲ ನಾನು ಅದೇ ಐಡೆಂಟಿಫಿಕೇಶನ್ ಇದು ಬಾಡಿ ಅದಾದ ಅನ್ನದಿಂದ ಫುಡ್ ಇದೆ ಆಮೇಲೆ ಅನ್ನದ್ ವೀರ್ಯ ವೀರ್ಯಂದೆಮಿನ ದೇಹದ ಶಕ್ತಿ ತೋಳು ತಟ್ಟಿಕೊಳ್ಳೋದೇನು ಮಸಲ್ಸ್ ನೋಡಿಕೊಳ್ಳೋದೇನು ಇದೆಲ್ಲ ಈ ಪೂರ್ತಿ ನಾವು ಹೊರಗೆ ಎಕ್ಸ್ಟರ್ನಲ್ ಆದವು ಆಮೇಲೆ ತಪಹ ಮಂತ್ರ ಕರ್ಮ ಇನ್ನು ಮೂರು ತಪಸ್ ಅಂದ್ರೆ ನಾನು ಬಗ್ಗೆ ಆಲೋಚನೆ ನಾನು ಹಾಗೂ ತಪ್ಪಾ ಹೋಗಿ ರಾತ್ರಿ ರಾತ್ರಿ ಚಂಡಿ ಮಕ್ಕಳ ಕಡಿ ಹೋಗಿ ಓಡಿ ಹೋಗುದಕ್ಕೆ ತಪ್ಪಸ್ಸು ಕೊಟ್ಟಿದ್ದಾರೆ ತಪ್ಪಸ್ ಅಂದ್ರೆ ಮನೆಯಲ್ಲೇ ಬುಕ್ ಮಾಡೋದು ತಪ್ಪಸ್ ಅಂದ್ರೆ ಡಿಂಕಿಂಗ್ ನಾಳೆ ಬಗ್ಗೆ ಇದ್ದರೆ ಆಗ್ ಮಾಡಬೇಕು ಹೀಗೆ ಮಾಡಬೇಕು ಇತ್ಯಾಗ ಮನಸ್ಸಿನಲ್ಲಿ ಯಾವುದನ್ನೇ ಒಂದನ್ನು ಆಳವಾಗಿ ಚಿಂತನೆ ಮಾಡಬೇಕು ತಪ್ಪಸ್ಸು ಅಂತ ಮಾತ್ರ ಆದ್ರೆ ಮಾತು ಅದನ್ನು ಆಡ್ತೇವೆ ನಾನು ಹಾಗೆ ಯಾ ನಾನು ಹೀಗೆ ಮಾಡ್ಬೇಕ ಅಂದ್ರೆ ಕರ್ಮ ಯೋಚಿಸುವುದು ಆಡುವುದು ಮತ್ತು ಮಾಡುವುದು ಇದು ಮೂರು ಮನುಷ್ಯನ ನನ್ನ ಹೊರಗಿನಿಂದ ಹೋಗಿ ನಾಳೆ ಏನು ಕಾರ್ಯ ಹೇಗೆ ಪಾಪ್ಯುಲರ್ ಆಗಬೇಕು ನಾಳೆ ಹಾಗೆ ನನ್ನ ಹೆಸರು ಪೇಪರ್ನಲ್ಲಿ ಬರಬೇಕು ನನ್ನ ಫೋಟೋ ಪೇರ್ ನರಬೇಕು ಅಂತ ನನಗೆ ಒಮ್ಮೆಮ್ಮೆ ನಮ್ಮ ಪತ್ರಿಕೆ ನೋಡುವಾಗ ಎಷ್ಟೋ ನಾನು ಉದಯವಾಗಿ ಹುಡುಗರುಮಾಶೆ ಮಾಡುದು ಏನಪ್ಪ ಇದು ಬದುಕಿದ್ದಾಗ ಏನು ಸಾಧನೆ ಮಾಡಿದ್ದು ಪೇಪರ್ ಬರಲಿಲ್ಲ ಕಡೆಗೆ ಸತ್ತ ಕೊಟ್ಟ ಕಾಯ್ದಾರೆ ಆಸೆ ಇದೆ ತಪ್ಪುವಂತಹ ಕರ್ಮ ಈ ಯೋಚನೆಗಳು ಮಾತುಗಳು ಕ್ರಿಯೆಗಳು ಎಲ್ಲ ಎಕ್ಸ್ಟರ್ನಲ್ ಹೊರಗಿನಿಂದ ನಾನು ಹೇಗೆ ಎಸ್ಟಾಬ್ಲಿಷ್ ಆಗುವುದು ಅವನನ್ನು ಸೋಲಿಸುವುದೇ ಹಾಗೆ ಅವನನ್ನು ತುಳಿದು ನಾನು ಎತ್ತರ ಕೈ ಈ ರೀತಿಯಲ್ಲೇ ನಮ್ಮ ಮನಸ್ಸು ಮಾತು ಕೃತಿ ನಡೆಯಿತು ಒಳಗಿನ ಚಿಂತನೆ ನಿಂತು ಹೋಯಿತು ಇವು ಮೂರು ವೇಲಿಗಳು ಇಲ್ಲಿಗೆ ಹದಿಮೂರು ವೇಲಿಗಳಾದವು ಹದಿನಾಲ್ಕನೇ ವೇಲಿ ಲೋಕ ಹದಿನೈದನೇ ಬೆಲೆ ನಾಮ ಲೋಕಾಹ ಲೋಕೇಶು ನಾಮ ಲೋಕ ಅಂದ್ರೆ ನಮ್ಮ ಸ್ವತ್ತುಗಳು ನಮ್ಮ ಸ್ಥಿರಕರ ಸ್ವತ್ತುಗಳು ನಮ್ಮ ಸಂಪತ್ತು ಅದಲ್ಲೇ ಬಿದ್ದು ಬಿಟ್ಟೇವೆ ನಾವು ಅದರ ಜತೆಗೆ ಐಡೆಂಟಿಫಿಕೇಶನ್ ಸಂಸ್ಕೃತದಲ್ಲಿ ಒಂದು ಜೋಕಿದೆ ಏನು ಅಂದ್ರೆ ಅರ್ಥ ಬಹಿರಾ ಪ್ರಾಣ ಕೆಲವರಿಗೆ ಜೀವ ಹೃದಯದಲ್ಲಿರುತ್ತೆ ಇಲ್ಲಿ ಕೆಲವರಿಗೆ ಜೀವ ದುಡ್ಡಿನ ಪೆಟ್ಟಿಗೆಯಲ್ಲಿರುತ್ತೆ ಅಂತ ಅವ್ನ ಕೊಲೆ ಮಾಡಬೇಕಾದ್ರೆ ಅವನು ಅವರಿಗೆ ತೂರಿ ಹಾಕೋಕೂಡ ಪೆಟ್ಟಿಗೆ ಅಪಾರ ಮಾಡ್ತಾರೆ ಬೇಕಾದ್ರೆ ಹಾಕಿ ಅಂತಾರೆ ಅವರ ಎಕ್ಸ್ಟರ್ನಲ್ ಜೀವಿಗಳು ಅವರ ಜೀವಗಳು ಹೊರಗಡೆ ಅಂತ ಇದಕ್ಕೆ ಅದನ್ನ ಐಡೆಂಟಿಫಿಕೇಶನ್ ವಿತ್ ದ ವೆಲ್ತ್ ನನ್ನ ದುಡ್ಡನ್ನ ನಾನು ಕಳ್ಕೊಂಡಾಗ ನಾನೇ ಮುಂದೆ ಅಂತಂದ್ರೆ ಅಸೀತು ಇಲ್ಲ ಅನ್ನುವಂತಹ ಭಾವನೆ ಬಂದ್ಬಿಡುತ್ತೆ ನಾನು ಬದುಕಿದ್ದೇನೆ ಅದು ಕಳೆದು ಹೋದ್ರೆ ಮತ್ತೆ ಗಳಿಸಬೇನು ಆತ್ಮವಿಶ್ವಾಸ ಕಳ್ಕೊಳ್ತೇವೆ ನಾವು ಐಡೆಂಟಿಫಿಕೇಶನ್ ವಿತ್ ಮೈ ವೆಲ್ತ್ ಕೊ ನಾಮ ಅದು ನೇಮ್ ಅಂಡ್ ಫೇಮ್ ಇದು ಹದಿನೈದನೇ ದೇಹಿ ಹೆಸರು ಹೆಸರು ಅಂತಂದ್ರೆ ನೇಮ್ ಅಂಡ್ ಫೇಮ್ ನಾ ಅಂತ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹೆಸರು ಅಂತೇವೆ ಹೆಸರು ಅನ್ನೋದಕ್ಕೆ ಮತ್ತು ಸಂಸ್ಕೃತ ನಾಮ ಅನ್ನೋದಕ್ಕೆ ಎರಡು ಅರ್ಥ ಇದೆ ಹೆಸರು ಅಂದ್ರೆ ತಂದೆ ಇಟ್ಟ ಹೆಸರು ಅದು ನೇಮ್ ತುಂಬ ಹೆಸರುವಾಸಿ ಹೆಸರು ಗಳಿಸಿದವ ಅಂದ್ರೆ ಸೈಮ್ ಸುತ್ತ ಹೆಸರು ಅನ್ನೋದಕ್ಕೆ ನೇಮ್ ಅಂಡ್ ಫೇಮ್ ಅಂತ ಎರಡರ್ಥ ಸಂಸ್ಕೃತದಲ್ಲಿ ನಾಮ ಅನ್ನೋದಕ್ಕೂ ಯಾರ ಇದೆ ನೇಮ್ ಅಂಡ್ ಫೇಮ್ ನನಗೆ ನನ್ನ ಹೆಸರು ಅಂದ್ರೆ ನನಗೆ ತಂದೆ ಇಟ್ಟ ಹೆಸರು ಆದರೆ ನಾವು ಹೆಸರು ಗಳಿಸಬೇಕು ಚಪಲ ಕೀರ್ತಿಯ ಚಪಲ ಅಂತೇಮ್ ಬಿಕಾಸ್ ಆಫ್ಟರ್ ಇದೆಲ್ಲ ಬೇರೆಯ ಹದಿನೈದು ದೇವಿಯ ಒಳಗೆ ನಾನು ಇದ್ದೇನೆ ಈ ಎಲ್ಲ ಬೇರೆಗಳನ್ನು ಮುರಿದ ಒಳಗೆ ಹೋದರೆ ಮಾತ್ರ ನನಗೆ ನಾನು ಗೊತ್ತಾಗುತ್ತೆ ಇದನ್ನೇ ನಾನು ತಿಳ್ಕೊಳ್ತೇನೆ ಇದೇ ಕ್ಷರ ಈ ಹದಿನೈದು ಬೇರೆಗಳ ಇದನ್ನು ತೆರಸಿ ಬರಲಿಲ್ಲ ಅದನ್ನು ನಾಶ ಮಾಡುವಂತಾರೆ ನೋಡಿ ನಾಮ ನೇಮ್ ಅಂಡ್ ಫೇಲ್ ಎಷ್ಟು ಭಯಾನಕ್ಕೇ ನಮಗೆ ನಮ್ಮ ಹೆಸರು ನಮ್ಮ ಹೆಸರು ಯಾವಾಗ ಬಂದದ್ದು ಹುಟ್ಟುವಾಗಲೂ ಇರಲಿಲ್ಲ ತಾಯಿಯ ಹೊಟ್ಟೆಯಲ್ಲಿ ಇರಲಿಲ್ಲ ಹುಟ್ಟುವಾಗ ಹುಟ್ಟಿ ಹೆಸರು ದಿವಸ ಆದ್ಮೇಲೆ ಅಪ ಹೆಸರು ಆದರೆ ಸತ್ತ ಮೇಲೆ ಆ ಹೆಸರು ಕಡೆ ಯಾವ ಒಳ್ಳೆಯಿಲ್ಲ ಹಾಗಾದ್ರೆ ಈ ಹೆಸರು ಯಾರದ್ದು ಹೋದ್ರೆ ನನ್ನದಲ್ಲ ನನಗೆ ಈ ದೇಹ ಈ ದೇಹಕ್ಕೂ ಈ ದೇಹ ಬೆಳಿಲಿಕ್ಕೆ ಪ್ರಾರಂಭ ಆದ್ಮೇಲೆ ಬಂದದ್ದು ಆದ್ರೆ ನನಗೆ ಹೆಸರು ನನ್ನದು ನನ್ನದು ಆ ಹೆಸರು ಹುಟ್ಟುವಾಗಿಲ್ಲ ಹುಟ್ಟಿ ಹಸು ಕನಿಷ್ಠ ಆರೋಪಿ ಇರಲಿಲ್ಲ ಹನ್ನೊಂದೇ ದಿವಸ ಬಹಳ ಆದರೆ ಹನ್ನೊಂದೆ ದಿವಸ ನಾವು ಕಡೆ ಮಾಡ್ತಾರೆ ಕೆಲವೊಬ್ಬರು ಸೋಲಿಲ್ಲ ಆರು ತಿಂಗಳ ವರ್ಷ ಆದರೂ ನಾವು ಮಾಡಬಹುದು ಹೆಸರು ಅನ್ನೋದು ಈ ದೇಹಕ್ಕೆ ಕೂಡ ಮತ್ತೆ ಬಂದದ್ದು ಆ ದೇಹ ದಿದ್ದ ಹೋದ್ಮೇಲೆ ಆ ಹೆಸರಿನಿಂದ ಕಳೆದ ಯಾರು ಗುರುತಿಸುವುದೀನಿ ಭಾಗವತದಲ್ಲಿ ಒಂದು ಕಥ ಇದೆ ಭಾಗವಹಿತವಾದ ಹೆಸರಿನ ಬಗ್ಗೆ ಒಬ್ಬ ರಾಜರಿಗೆ ಮಕ್ಕಳೇ ಇರಲಿಲ್ಲ ಚಿತ್ರಕ್ಕೆ ಮಕ್ಕಳಿಲ್ಲ ತುಂಬಾ ಪತ್ನಿಯರಿದ್ರು ರಾಜಕಾರ ಮಾಡಿಕೊಳ್ತಿದ್ರು ಯಾವ ಪತ್ನಿ ಮತ್ತೆ ಆದ್ರೆ ಕಡೆಗೆ ಋಷಿಗಳು ಬಂದಿದ್ರು ವಸ್ತಿದ್ರು ಅವರು ಹೇಳಿದ್ರೆ ನಮ್ಗೆ ಸಂತಾನ ಯೋಗ ಕೊಡಬೇಕು ನೀವು ಎಲ್ಲಾ ಕೊಟ್ಟಿದ್ದಾರೆ ಒಳ್ಳೆ ರಾಜ್ಯ ಇದೆ ವಿಕಾರ ಸಂಪತ್ತಿ ಇದೆ ವ್ಯವಸ್ಥೆ ಮಂತ್ರಿ ಮಂಡಲ ಇದೆ ಸುಭಿಕ್ಷೆ ಇದೆ ಆದ್ರೆ ಮಕ್ಕಳಿಲ್ಲ ಅವ್ರು ಹೇಳಿರ್ತೇ ನಿನಗೆ ಮಕ್ಕಳ ಯೋಗ ಇಲ್ಲ ಈ ಜನ್ಮದಲ್ಲಿ ಸುಮ್ಮನೆ ಹಠ ಮಾಡ್ ಹಠ ಮಾಡಿದ ನೀವು ತಪಶಕ್ತಿ ಏನಾದರೂ ಮಾಡಿ ನನಗೊಂದು ಮಗು ಆಗುತ್ತೆ ಅನುಗ್ರಹ ಮಾಡಬೇಕು ಅದಕ್ಕೆ ಹೇಳಿದಂತೆ ನಿನಗೆ ಹಾಗಾದ್ರೆ ಒಂದು ಮಗು ಆಗುತ್ತೆ ಆದ್ರೆ ಅದು ತುಂಬಾ ಸಂತೋಷ ಕೊಡುತ್ತೆ ಮತ್ತು ತುಂಬಾ ದುಃಖವನ್ನು ಕೊಡುತ್ತೆ ಅಂತ ಆಗ ಹೊರ ಅಯ್ಯೋ ಮಕ್ಕಳಾದ್ನ ದುಃಖ ಇಲ್ಲದೆ ಹಠ ಮಾಡ್ತವೆ ತೊಂದರೆ ಕೊಡ್ತಾವೆ ಅದು ದುಃಖ ಕೊಟ್ಟರು ಅಡ್ಡ ಮಗು ಬೇಕು ಸರಿ ಆಗುತ್ತೆ ಒಂದು ಮಗು ಹುಟ್ಟಿದ್ರು ಆಮೇಲೆ ಏನಾಯ್ತು ಈ ಯಾವ ರಾಣಿ ಮಗುವನ್ನು ಹೆತ್ತಳೋ ಅವರನ್ನು ತುಂಬಾ ಹಚ್ಚಿಕೊಂಡ ಉಳಿದ ರಾಣಿಯರನ್ನೆಲ್ಲ ಇಗ್ನೋರ್ ಮಾಡಿದ ಸಹಜವಾಗಿ ಆಗುತ್ತ ಮಗು ಆ ರಾಣಿಯನ್ನ ಯಾವಾಗ ಅವರ ಉಳಿದ ರಾಣಿಯನ್ನೆಲ್ಲ ಅರಕ್ಷೆ ಮಾಡಿಬಿಟ್ಟ ಉಳಿದ ರಾಣಿಯರಿಗೆ ಅಸೂಯ ಕೊಟ್ಟಿದ್ದರಿಂದ ಮಗು ರಾಜ ನಮ್ಮನ್ನ ತಿರಸ್ಕಾರ ಮಾಡ್ತಾ ಅಂತ ಆ ಇನ್ನು ಒಂದು ವರ್ಷದ ಎರಡು ವರ್ಷದ ಪಾಯ್ಸನ್ನು ಹಚ್ಚಿ ಕೊಲಿಸಿದ್ರು ಮಗು ಸತ್ತ ತಕ್ಷಣ ಅಯೋ ನನ್ ಮಗು ನಿನ್ನ ಋಷಿಗಳು ಆ ಋಷಿಗಳೇ ನಿಮ್ಮ ಮಗು ಆಗುತ್ತೆ ಅಂತ ಹೇಳಿದ್ರೆ ಆಯ್ತು ಅದರ ಉಳಿದಿಲ್ಲ ಅಲ್ಲ ನಾನು ಹೇಳಿಲ್ಲ ನನಗೆ ಅದು ತುಂಬಾ ಖುಷಿ ಕೊಡುತ್ತೆ ಮತ್ತೆ ತುಂಬಾ ದುಃಖ ಕೊಡುತ್ತೆ ಅಂತ ಮಗು ಎಟ್ಟಿತು ನಾನು ಹೊದ್ರೆ ಹೇಳಿದ್ದೆ ದುಃಖ ಕೊಡುವ ಮಗುವುದ್ರೆ ನೀರು ಆಗಬಹುದು ಸದ್ಯದು ಇಲ್ಲ ಆ ಬೇಕು ನನಗೆ ಏನಾದ್ರು ಮಾಡಿ ಆ ಮಗುವನ್ನು ಬದುಕಿಕೊಡಿ ಇದು ಒಂದು ನಿಮಗೆ ಬೇಕು ಅಂತ ನಾ ಮಗು ನಿನ್ನ ಇಲ್ಲಿ ಇರಬೇಕು ಇರೋದು ಕೇಳಬೇಕಲ್ವಾ ಅದ್ರ ಅಭಿಪ್ರಾಯ ಕೇಳುವ ಜೀವನ ದರ ಕೇಳ್ತಾರಪ್ಪ ನಿನ್ನ ತಂದೆ ತಾಯಿ ಅಪೇಕ್ಷೆ ಪಡ್ತಾ ಇದ್ದಾರೆ ಸ್ವಲ್ಪ ಈ ದೇಹದಲ್ಲಿ ಬಂದು ಪ್ರವೇಶ ಮಾಡೋದು ಆರಾಮರು ಹೇಳ್ತಾರೆ ಕತ್ಮಿನ್ ಜನ್ಮನ್ಯಿ ಬ್ರಹ್ಮನ್ ಪಿತರೋ ಮಾತೃಪವನ್ ಅಪ್ಪನ ಆಸೆಗೋಸ್ಕರ ಈ ದೇಹದಲ್ಲಿ ಬಂದು ಸೇರು ನಿನ್ನ ತಂದೆ ಕಾರ್ಯಗಳಿಗೋಸ್ಕರ ಅಂತ ಯಾವ ಅಪ್ಪನ ಮಾತು ಕೇಳಬೇಕು ಅಂದ್ರೆ ಸಾವಿರಾರು ಜನ ಅಪ್ಪ ಆಗಿ ಹೋದರು ಸಾವಿರಾರು ಜನ ಅಪ್ಪ ಯಾವ ಅಪ್ಪನ ಮಾತು ನಾನು ಯಾವ ಮನ ಮಾತು ಕೇಳಬೇಕು ಅದನ್ನು ದಯವಿಟ್ಟು ನಾನು ಇದರಿಂದ ಪಾರಾಗಿ ವಾತಾವರಣದಲ್ಲಿ ಸುಖವಾಗಿದ್ದೇನೆ ಮತ್ತೆ ಈ ಪಂಜರದವರಿಗೆ ಬರಬೇಕು ಅಂತ ಒತ್ತಾಯ ಮಾಡಬೇಡಿ ನನ್ನ ನೈಮ್ ವೆರಿ ಹ್ಯಾಪಿ ಅವರ ಮಗು ಅಂತ ಅವರು ತನ್ನ ಮಗು ಬೇಕು ಅಂತ ಹೇಳ್ತಾ ಇದ್ದಾರೆ ವಾಟ್ ಈಸ್ ದಯರ್ ಪ್ರೊಡಕ್ಷನ್ ಅವರು ನನಗೆ ಕೊಟ್ಟದ್ದು ಅಂದೇ ರೇತಸ್ಥೆಯಿಂದ ತಾಯಿ ಬಟ್ಟೆಯಲ್ಲಿ ಬೆಳೆದ್ ಈ ದೇಹ ಅವರ ಪ್ರೊಡಕ್ಷನ್ ಅದನ್ನ ಅಲ್ಲೇ ನಾನು ಹಿಡ್ಕೊಂಡು ಹೋಗಿ ಅದನ್ನು ಮುದ್ದಾಡಲಿ ಯಾಕೆ ಮುಂದಾಡ್ತಾ ಇಲ್ಲ ಅವರ ಸುತ್ತನ್ನು ನಾನು ಉಯ್ಯಲೇ ಇಲ್ಲ ನನ್ನನ್ನು ಯಾಕೆ ಕಟ್ಟಿ ಹಾಕ್ತಾ ಇದ್ದೀರಿ ನನ್ನನ್ನು ಬಿಟ್ಟುಬಿಡಿ ಅವರು ಅವರ ಪ್ರೊಡಕ್ಷನ್ ಅವರು ಕಷ್ಟಪಟ್ಟು ಬೆಳೆಸಿದ ಉಳಿಸಿದಂತಹ ಸೊತ್ತು ಅಲ್ಲೇ ಇದೆ ಅದನ್ನು ಹಿಳ್ಕೊಂಡು ಮುದ್ದಾಡೋದಲ್ಲ ಅದನ್ನು ಎತ್ತಿಕೊಳ್ಳಿ ಮುದ್ದಾಡಿ ಅಪ್ಪಿಕೊಳ್ಳಿ ಸುಖ ಬಿಡಿ ಯಾಕೆ ಅಲ್ತಾರಂತೆ ಅವರು ಹೋಗಬೇಕು ಅಂತ ಮಾಡ್ಬೇಡ ನಿಜವಾಗಿ ಅದು ಹೊರಟು ಹೋಗಿದೆ ಅರ್ಕೆ ಇಲ್ಲಿ ಬರುವುದು ಇಷ್ಟೇ ಇಲ್ಲ ಮನ ಪ್ರೀತಿ ಒಂದು ಘಟನೆ ನಡೆಯುತ್ತಿ ಪುರಾಣದ ಕಥೆಯಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂದು ಘಟನೆ ನಡೀತು ಸುಮಾರು ಸುಳ್ಯ ಮತ್ತು ಬುದ್ಧವರ ಮಧ್ಯದಲ್ಲಿ ಒಬ್ಬರು ಅಡ್ವಾನ್ಸ್ ಸೋರಿದ್ದ ಅವರು ಅಂತರದರ್ಶನ ಆದವರು ಅವರ ಮನೆಯಲ್ಲಿ ಒಬ್ಬರು ಹುಡುಗಿ ಅವರ ಸೋತೆಯ ತಂಗಿ ಮದುವೆ ಆಗಿಲ್ಲ ಸುಮಾರು ಇಪ್ಪತ್ತೈದು ವರ್ಷದ ಹೋಗಿ ಕ್ಯಾನ್ಸರ್ ಪೇಷಂಟ್ ಇವರು ಒಂದು ದಿವಸ ಮನೆಯಲ್ಲಿ ಚೀಟ ಬರ್ದಿ ಹೊರಟು ಬಿಟ್ಟಿದ್ದಾರೆ ಮನೆಯಿಂದ ಈ ಮೂರು ಇವರು ಏನು ಅಂದ್ರೆ ಕ್ಯಾನ್ಸರ್ನ ವೇದನೆಯಿಂದ ಬಿಡುಗಡೆಗೊಳ್ಳಲು ಆ ಜೀವ ಸಿದ್ಧತೆ ನಡೆಸುತ್ತಿದೆ ನೀವು ಸಿದ್ಧರಾಗಿಲ್ ಹ್ಯಾಪನ್ ವಿತ್ ಟೂ ತ್ರೀ ಡೇಸ್ ಚೀಟಿ ಬರೆದಿತ್ತು ಮನೆ ಹೊರಟೋಗಿದ್ದಾರೆ ಈಗ ಒಂದು ಐದಾರು ತಿಂಗಳ ಕಡೆಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಹೊರಟೋಗಿ ಈ ಮೂರನೇ ದಿವಸ ಅವರೊಬ್ಬ ಶಿಷ್ಯನ ಕರ್ಕೊಂಡು ಬಂದಿದ್ದಾರೆ ಬರೋ ಅಂತ ಅಳ್ತಾ ಇದ್ದಾರೆ ಹೋಗಿ ನೋಡಿದ್ರು ಡೆಡ್ ಬಾಡಿಯನ್ನು ಆಕಾಶ ನೋಡಿದ್ರು ಬಂದು ತನ್ನ ಶಿಷ್ಯನ ಕಳ್ತಾರೆ ಅದು ಹೋಯ್ತು ನದಿ ಪಾರು ಅಲ್ಲಿ ಬಿಟ್ರೆ ಎಲ್ಲ ಅಳ್ತಾ ಇದ್ದೇ ನಿಮ್ಗೆ ಹುಚ್ಚು ಅಂತ ಹೇಳೋದಿಲ್ಲ ನೋಡು ಈ ಸ್ಥೂಲ ಶರೀರದಲ್ಲಿ ಕ್ಯಾನ್ಸರಿನ ವೇದನೆ ಸೂಕ್ಷ್ಮ ಶರೀರಕ್ಕೆ ಕ್ಯಾನ್ಸರ್ ಬರೋದಿಲ್ಲ ಆಕ್ಸಿಡೆಂಟ್ ಆಗಿ ಕಾಲ್ ಮುಗಿಯವರು ಸ್ಥೂಲ ಶರೀರ ಸೂಕ್ಷ್ಮ ಶರೀರದ ಕಾಲ ಆಕ್ಸಿಡೆಂಟ್ ಆಗುವುದಿಲ್ಲ ಸ್ಥೂಲ ಶರೀರದಿಂದ ಹೊರಟು ಹೋಗಿ ಕ್ಯಾನ್ಸರಿನ ನೋವಿನಿಂದ ಪಾರಾಗಿ ಅದು ನಡ್ತಾ ಹೋಗ್ತಾ ಇದೆ ಅದನ್ನು ನೋಡಿ ನಾನು ಅಲ್ಲೇನು ಅಂತ ಕೇಳ್ತಾರೆ ಅದು ಎಷ್ಟು ಸಂತೋಷವಾಗಿದೆ ನಾನು ಹೇಳ್ ಹೇಳಿ ಇದು ಒಳಗಿನ ಸತ್ಯ ತಿಳಿದವರಿಗೆ ಹೊರಗಿನ ಸತ್ಯ ಸತ್ಯ ಅಂತ ನೋಡಿ ನಾವು ಹೊರಗುದಕ್ಕೆ ಅವರು ಹೇಳ್ತಾರೆ ಹೌದು ನಿಮಗೆ ನಾನು ಹುಚ್ಚಾ ಅಂತ ಕಾಣುತ್ತೇನೆ ನೀವು ಹುಚ್ಚರ ಕಾಣ್ತೀರಿ ನಮಗೆ ಹಚ್ಚಿರೋ ತಿಳ್ತಿಲ್ಲ ಪಾಪ ಯೋ ಹಿಂಗ್ ಮಾಡ್ತಾರಲ್ಲ ಅಂತ ತೀರ ಹುಚ್ಚರ ಕಾಣ್ತೀರಿ ನೀವು ಒಬ್ಬರಿಗೊಬ್ರು ಹುಚ್ಚರೋಷ ನಿಮಗೆ ನಾನು ಹುಚ್ಚಾ ನಮಗೆ ನೀವು ಹುಚ್ಚರೋ ಹೀಗೆ ಮನುಷ್ಯ ಈ ದೇಹಕ್ಕೆ ಇರುವ ಹೆಸರನ್ನ ತನ್ನ ಹೆಸರು ಅಂತ ತಿಳ್ಕೊಂಡು ಅದಕ್ಕೆ ಏನೇನೋ ಕೀರ್ತಿ ಗಾಮನಗಳು ಅದರ ಪ್ರತಿಷ್ಠೆಗಳು ಅದಕ್ಕೆ ಮಾನಸಮಾನಗಳನ್ನು ಬಯಸುತ್ತಾ ಬದಿರ್ತಾನೆ ಇದು ನಾಮದ ರೀಲಿ ಹೀಗೆ ಹದಿನೈದು ಬೇಲಿಗಳ ಒಳಗೆ ಜೀವ ಇದ್ದಾನೆ ಈ ಹದಿನೈದು ಬೇಲಿಗಳನ್ನು ಮುಗಿ ನಾಮದ ರೀತಿ ಲೋಕದ ಬೇರಿ ತಪಸ್ಸು ಮಂತ್ರ ಕರ್ಮಗಳ ಬೇರೆ ವೀರ್ಯದ ಬೇರೆ ಅನ್ನದ ಬೇಲಿ ಇಂದ್ರಿಯದ ಬೇಲಿ ಮನಸ್ಸಿನ ಬೇರಿ ಪಂಜಭೂತಗಳ ಬೇರೆ ಶ್ರದ್ಧೆಯ ಬೇರಿ ಈ ಹದಿನೈದು ಬೇಲಿಗಳನ್ನು ಮುರಿದು ಒಳಗೆ ಹೋದರೆ ಅಲ್ಲಿ ನೀನಿತ್ತಿ ದಟ್ ಈಸ್ ಸೆಲ್ಫ್ ರಿಯಲೈಸೇಷನ್ ನೋ ದೈ ಸೆಲ್ಫ್ ಈ ಹದಿನೈದು ಬೇರಿಗಳನ್ನು ಮುರಿದು ಆಚಕ್ಕೆ ಹೋದಾಗ ನಾನು ನನ್ನನ್ನು ನೋಡಬಹುದು ಈಗ ನನ್ನ ಕಥೆ ಏನಾಗಿದೆ ಅಂದ್ರೆ ನಾನು ಒಳಗಿದ್ದೇನೆ ಆಮೇಲೆ ಅದಕ್ಕೆ ಜೋಪಾನ ಬೇರೆ ಹಾಕುವುದಕ್ಕೆ ಜೋಪಾನಕ್ಕೋಸ್ಕರ ಬೇರೆ ಹಾಕಿ ಹದಿನೈದು ಬೇಲಿ ಹಾಕಿ ನನ್ನನ್ನು ಜೋಪಾನವಾಗಿಟ್ಟು ಹೊರಗಡೆ ನಿಂತು ಬಿಟ್ಟಿದ್ದೇನೆ ನಾನೇ ಯಾರೋ ತುಡುಗು ದನ ಬರಬಾರ್ದು ತಳ್ಳಕ ಹಾಕರು ಬರಬಾರದು ಬೇರೆ ಹಾಕಿದ್ರೆ ನಾನು ಬೇರೆ ಹಾಕಿ ಆ ಬೇರಿಯ ಹೊರಗೆ ಬೀಗ ಹಾಕಿ ದಿನದ ಕೈ ಸಾರಿ ನಿಂತು ಒಳಗಿಲ್ಲ ನಾನು ಯಾರು ಅಂತ ನೋಡ್ಲಿಕ್ಕೆ ನನಗೆ ಪ್ರವೇಶ ಇಲ್ಲ ಅನ್ನೋ ಸ್ಥಿತಿ ಮೊದಲು ನಿನಗೋಸ್ಕರ ಬೇರೆ ಹಾಕುವುದಿಲ್ಲ ಇನ್ನೊಬ್ಬರನ್ನು ದುರುಪಯೋಗ ಪಡಿಸಬಾರದು ಇವಾಗ ಚಾಕ್ಲೇಟ್ ಇರುತ್ತೆ ಅದಕ್ಕೆ ರ್ಯಾಪರ್ ಮತ್ತೊಂದು ಬಣ್ಣದ ರ್ಯಾಪರ್ ಮೂರ್ನಾಲ್ಕು ರ್ಯಾಪರ್ ಇರುತ್ತೆ ಯಾರಾದ್ರೂ ಕೇಳಿ ಏನ್ರಿ ಕೊನೆಗಾದ್ರೂ ತಿನ್ಬೇಕಾದ್ರೆ ರ್ಯಾಪರ್ ಸಿಗಬೇಕು ಮತ್ತೆ ರ್ಯಾಪರ್ ಹಾಕೋದಕ್ಕೆ ಅದು ಯಾಕೆ ಹಾಕುದ್ರೆ ನೀವೇ ತಿನ್ಬೇಕು ನೀವು ತಿನ್ನೋ ಮುಂಚೆ ನೊಣಗಳು ಅಂತ ರ್ಯಾಪರ್ ಹಾಕುದು ಅದು ರ್ಯಾಪರ್ ಇರುವುದರಿಂದಲೇ ಸ್ವಚ್ಛವಾಗಿ ನಿಲ್ಲಿ ಬರುತ್ತೆ ಹಾಗೆ ಈ ಜೀವ ಅನ್ನೋದನ್ನ ಮೌಲ್ಯವಾದ ಸ್ವತ್ತು ಅದಕ್ಕೆ ಹದಿನೈದು ರ್ಯಾಪರ್ ಹಾಕಿಟ್ಟಿದ್ದಾರೆ ಮಗ ರಾಪರ್ ಅಂತ ನಿತ್ಯ ರ್ಯಾಪರ್ ಕೂತ್ರ ಹೆಂಗಾಡುತ್ತೆ ಇದನ್ನೇ ಉಪನಿಷತ್ ಹೇಳಿದ್ದು ಶಿರನ್ಮಯ ಭಾತ್ರೇನ ಸತ್ಯ ಸತ್ಯ ದೃಷ್ಟೇ ಚಿನ್ನದ ತಡಿಗೆ ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ ಮುಚ್ಚಳ ತೆರೆದಿ ಮುಚ್ಚಳ ಚಿನ್ನ ಗಾಡಿ ಯಾರ ಬೇಕಾಗಿದೆ ಅದು ಮುಚ್ಚಳವೇ ಚೆನ್ನಾಗಿದೆ ಚಿನ್ನದ್ದು ಅಂತ ಚಿನ್ನದ ಮುಚ್ಚಳ ಇರಲಿಕ್ಕೆ ಹೋಗಿ ನಮಗೆ ಮುಚ್ಚಳವೆ ರೋಚಕವಾಗಿದೆ ಮುಚ್ಚಳದ ಒಳಗೆ ಇರತಕ್ಕಂತಹ ಸತ್ಯವನ್ನು ತಾನು ಹಂಬಲವನ್ನೇ ಕಳ್ಕೊಂಡು ನಾವು ಮುಚ್ಚಳದಿಂದ ಹತ್ತಿರ ಈ ಹದಿನೈದು ಬೇರೆಗಳನ್ನು ಉರಿ ನೀನು ಅದಿನಾಶಿಯಾಗಿರತಕ್ಕ ಈ ಬೇಲುಗಳು ಮುರಿತಾ ಇದೆ ಹೊಸ ಬೇಲಿ ಕಟ್ಟುತ್ತಾ ಇದ್ದಾರೆ ಅಷ್ಟೇ ಈ ಬೇಲಿಗಳ ಆಚೆಗೆ ಇರತಕ್ಕ ನೀನು ಹದಿನಾರು ಇದೇ ಹದಿನೈದು ಬೇಲಿಗಳಿಂದ ಕುಟ್ಟು ಸಾವುಗಳಿಗೆ ಒಳಗಾಡ್ತಕ್ಕ ವಸತಃ ಹುಟ್ಟು ಸಾವುಗಳಿರದ ಈ ಜೀವ ಪ್ರಪಂಚ ಜಗದ ಬೇಲಿಯ ಒಳಗಿರುವ ಜೀವ ಇಡೀ ಪ್ರಪಂಚ ಜೀವ ಜಡಾತ್ಮಕವಾದ ಯೂನಿವರ್ಸ್ ಅನ್ನ ಕ್ಷರ ಆರ್ತಕ್ಕರದ ಕೃಷ್ಣ ಅಲ್ಲಿ ಹದಿನಾರಾಯ್ತು ದ್ವಾವಿಮೌ ಪುರುಷೋ ಲೋಕೆ ಕ್ಷರಸ್ಥ ಅಕ್ಷರಏ ವಚ ಕ್ಷರಃ ಸರ್ವಾಧೀಭೂತಾನಿ ಎಲ್ಲ ಜೀವಜಾತ ಮತ್ತು ಅದಕ್ಕೆ ಬೇಲಿಯಾಗಿರತಕ್ಕ ಸಮಸ್ತ ಪ್ರಕೃತಿ ಇಡೀ ಯೂನಿವರ್ಸ್ ಅನ್ನು ಒಂದು ಶಬ್ದದಿಂದ ಹೇಳಿದ ಕ್ಷರ ಅಥ ಈ ಯೂನಿವರ್ಸ್ ಅನ್ನು ಸೃಷ್ಟಿ ಮಾಡಿ ಈ ಜೀವಕ್ಕೆ ಹದಿನೈದು ಬೇಲಿಗಳನ್ನು ಹಾಕಿ ಅದರಳಿಗೆ ಕಟ್ಟಿ ಹಾಕಿದವಳು ಪ್ರಕೃತಿ ಮೂಲ ಪ್ರಕೃತಿ ಅವರು ಬೃಹತ್ ಭಾಷೆ ಹೇಗೆ ಸಂಕುಚಿತವಾಗುತ್ತೆ ನೋಡಿ ಪುರುಷ ಅಂದ್ರೆ ದೇಹದವಾಗಿರತಕ್ಕ ಜೀವ ಅನ್ನೋದು ಸಂಸ್ಕೃತದ ಮೂಲಭೂತ ಭಾರತ ಪುರಿ ಛೇ ಇತಿ ಪುರುಷ ಅದು ಯಜಮಾವೆ ಸಂಸ್ಕೃತದಲ್ಲಿ ಆ ಶಬ್ದ ಯಜಿಮಾಲಿ ತಿಳ್ಕೊಳ್ಳದೆ ನೆಕ್ಸಿನ್ ಮೀನಿಂಗ್ ಮಾಡಿದ್ರೆ ಹೀಗೆ ಅರ್ಥವಾಗುವುದಿಲ್ಲ ಪುರುಷ ಅಂದ್ರೆ ದೇಹದವಾಗಿರತಕ್ಕ ಸಾಧಕ ಜೀವ ಅದು ಕಟ್ಟಬಹುದು ಎಲ್ಲ ನಂತರ ಸಂಕುಚಿತವಾಗಿ ಗಂಡ ಸುಡ್ತಾ ಇತ್ತು ಇನ್ನೂ ಸಂಕುಚಿತವಾಗಿ ಗಂಡ ಹಾಡುತ್ತಾ ಇತ್ತು ಗುರುವಿನಲ್ಲಿ ಸೊ ಆ ಭಾಷೆ ತನ್ನ ವ್ಯಾಪ್ತಿಯನ್ನು ಹರವನ ಹರವನ್ನು ಕಳೆದುಕೊಂಡು ಸೂಕ್ಷ್ಮವಾಗಿ ಸಂಕುಚಿತವಾಗಿ ಅರ್ಥದಲ್ಲಿ ವ್ಯಾಪ್ತಿ ಕಳ್ಕೊಳ್ಳುವಂತ ಗಂಧವನ್ನು ಉಪಯೋಗದಲ್ಲಿರುವಂತ ಇವಾಗ ಹಿಂದಿಯಲ್ಲಿ ಆಗಲಿಲ್ವಾ ಸ್ತ್ರೀ ಅಂತಂದ್ರೆ ಹೇಳಿ ನೋಟ ಅವರು ಅಲ್ಲಿ ಹೆಂಡತಿ ಅಂತ ಹಿಂದಿಯಲ್ಲಿ ಹೆಂಡತಿ ಬಳಿಕ ಸ್ತ್ರೀ ಅಂತ ಹಾಗೆ ಅದು ತನ್ನ ಶಬ್ದದ ಹರವನ ಅರ್ಥದ ಹರವನ್ನು ಕಳೆದುಕೊಂಡು ಶಬ್ದ ಹೀಗೆ ಅರ್ಥಹೀನವಾಗುತ್ತೆ ಅದು ಮೂರು ಹುಡುಗವಾಗಿ ಪುರುಷ ಅಂತಂದ್ರೆ ದೇಹವಾಗಿರತಕ್ಕ ಶಕ್ತಿ ಎನರ್ಜಿ ಈ ಪ್ರಕೃತಿ ಪುರುಷ ಇದ್ರೂ ನಮ್ಮ ದೇಹದ ಶಕ್ತಿಗಳೇ ಭಗವಂತನೂ ಪುರುಷ ಪ್ರಕೃತಿಯು ಪುರುಷ ನಾವು ಎಲ್ಲವೂ ಪುರುಷರು ಬೇಸಿಗೆ ಪ್ರತಿಯೊಬ್ಬ ಗಂಡು ಪುರುಷ ಪ್ರತಿಯೊಬ್ಬ ಹೆಣ್ಣು ಪುರುಷ ದೇಹವಾಗಿರುವ ದೇಹ ಭಿತ್ತ ಗಂಡು ಪುರುಷ ಅಲ್ಲ ಹೆಣ್ಣು ಪುರುಷ ಅಲ್ಲ ಆ ಶಬ್ದವೇ ದೇಹದೊಳಗೆ ಇರತಕ್ಕೀವಾಗ ಹದಿನೈದು ಬೇಲಿಗಳೊಳಗೆ ಜೀವನ ಹಾಕಿಕೊಳ್ಳುವ ಪ್ರಕೃತಿ ಅದನ್ನೇ ಅಕ್ಷರ ಪುರುಷ ಅಂತ ಅದು ಹಿಂಗೆ ಬಲ್ಲ ಅದು ಪ್ರಕೃತಿಯ ನಾಶ ಇಲ್ಲ ಪ್ರಕೃತಿಯಿಂದ ನಿಜಿತವಾದ ಪ್ರಾಕೃತ ಪ್ರಪಂಚಕ್ಕೆ ನಾಶ ಇದೆ ಅದು ಹದಿನೈದು ವೇಲಿಗಳಾಗಿರುವಂತಹ ಅದು ಆಚೆಗೆ ಪ್ರಕೃತಿ ಅದು ಅಕ್ಷರ ಪ್ರಕೃತಿ ಏನಿದೆ ನಮಗೆ ಬೇಲಿ ಹಕ್ಕಿರುತ್ತೆ ಈ ದೇಲಿಯಿಂದ ಪಾರವಾಗಿ ನಾವು ನಿಜವಾಗಿರತಕ್ಕಂತಹ ಎತ್ತರತೆ ಇರಬೇಕು ಬಿಡುಗಡೆ ಮಾಡಬೇಕು ಈ ದೇಲಿಯಿಂದ ಪಾರಾಗುವಂತಹ ಶಕ್ತಿ ಯಾವದ್ರೆ ಅದು ಪುರುಷೋತ್ತಮ ಅದು ಹದಿನೈದು ಹದಿನೈದು ಹದಿನೈದು ಬೇಲಿಗಳ ಒಳಗೆ ಅದಕ್ಕೆ ಹದಿನಾರನೆಯ ಜೀವ ಸಿಕ್ಕಿ ಹಾಕಿಕೊಂಡಿದ್ದಾರೆ ಹದಿನೇಳನೆಯ ಪ್ರಕೃತಿ ಹದಿನಾರು ಹದಿನೈದು ಬೇರುಗಳಿಂದ ಪಟ್ಟಿ ಹಾಕಿದೆ ಈ ಹದಿನೈದು ಬೇರುಗಳ ಅತಿಗೆ ಹೋಳಿ ಹದಿನೆಂಟರ ಹದಿನಾರರ ಜೀವನದ ಗುಣ ದಿನ ನಮಸ್ ಏನಿದೆ ಇನ್ನು ಹದಿನೆಂಟು ದಿಸ್ ಇಸ್ ನ್ಯೂರಾಲಜಿ ಬಿಹೈಂಡ್ ಭಗವದ್ಗೀತ ಈ ನ್ಯೂರಾಲಜಿಯಿಂದ ನಾವು ತಿರುಗು ಇದ್ರೆ ನಮಗೆ ಮಹಾಭಾರತವು ಇಡೀ ಮಹಾಭಾರತದಲ್ಲಿ ನೋಡಿ ಮಹಾಭಾರತ ಗೀತವನ್ನು ಹೆಸರೇನು ಜಯೋ ನ ಇತಿಹಾಸ ಎಂಬ ಕೃಷ್ಣ ದ್ವೈಭಾಗ ನೇರಿಹ ಮಹಾರತ ಗೀನ ಹೆಸರು ಜಯ ಅಯಾ ಅದು ನ್ಯೂರಾಲಜಿ ಮತ್ತೆ ಅಲ್ಲಿ ಜಯಾದೆ ಯಾರ ಹೌದು ಒಂದು ಯಾರು ಕಥ ಹೆದರೇಯ ಅಂತ ಅಂದ್ರೆ ಮಹಾಭಾರತದ ಹೆದರೇನು ಹದಿನೆಂಟು ಜಯ ಅನ್ನೋ ಶಬ್ದು ಹೇಳುತ್ತೆ ಅದರಂತೆ ಜಯ ಯಾವ ಜಯ ಈ ಸಂಸಾರ ಕೌರವ ಪಾಂಡವ ಜಯವೂ ಹೌದು ಯುದ್ಧದಲ್ಲಿ ಜಯ ಮತ್ತು ಈ ಸಂಸಾರದಿಂದ ಜಯ ಈ ಬಂಧನದಿಂದ ಈ ಹದಿನೈದು ಬೇರುಗಳಿಂದ ಬಿಡುಗಡೆ ಜೀವ ಹದಿನೈದು ಬೇರುಗಳನ್ನ ದಾಟಿ ಭಗವಂತನ ಕಡೆಗೆ ಸೇರುವ ಮಹಾಭಾರತದ ಅರ್ಥ ಭಗವದ್ಗೀಯ ಇವಾಗ ಇನ್ನೊಂದು ಮಾತು ಹೇಳಬೇಕು ನಾವು ಏನಂದ್ರೆ ಭಗವದ್ಗೀತೆಯಲ್ಲಿ ಹಿಂದಿನ ನಾವು ಹೇಳ್ತಿದ್ದೇವೆ ಅಂದ್ರೆ ಮಹಾಭಾರತದ ತಾರ ಒಂದು ಶ್ಲೋಕ ಇದೆ ಭಾರತವು ಸರ್ವಶಾಸ್ತ್ರ ಭಾರತ ಗೀತಿಗಾರರ ವಿಷ್ಣೋತ್ಸಾಮತಿ ದ್ವೀಯ ಪಠ್ಯದ ದ್ವಯಂ ಇಡೀ ನಮ್ಮ ದೇಶದ ತಕ್ಕಂತಹ ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗತಿ ಮಹಾರತ ಭಾರತದ ಯಶನ್ಸ್ ಯಾವ್ದು ನಮಗೆ ಈ ಭಾರತ ಒಂದು ಪೂರ್ಸುತ್ತಿಲ್ಲ ಅದರ ಕುರಿತ ಶ್ರೇಷ್ಠ ಮಹಾಭಾರತ ಎಸೆನ್ಸ್ ಹೇಳಿದ್ರೆ ಇದ್ರೆ ಭಾರತದ ಸಾರ ಎರಡು ಗ್ರಂಥ ಆದ್ರೆ ಯಾವ್ದಿಲ್ಲ ಅಂದ್ರೆ ಒಂದು ಭಗವದಗೀತೆ ಮತ್ತೊಂದು ವಿಷ್ಣು ಸಾಹಸ ಇದು ಎರಡು ಭಾರತದ ಸಾರ ಒಂದು ಏಳುನೂರು ಶ್ಲೋಕ ಒಂದು ಇನ್ನೂರು ಏಳು ಇದು ಮಹಾಭಾರತರ ಸಾರ ಅಲ್ಲ ಮಹಾಭಾರತದ ಸಾರಿಗೆ ಉಂಟಿದ್ರಲ್ಲಿ ಭಗವದೀತೆಯಲ್ಲಿರುವ ಶ್ರತಿ ಹೇಗೆ ಮಹಾಭಾರದಲ್ಲಿ ಭಗವ ಮಾಧವರ ಹೋರಾಟದ ಭಗವದೀತೆಯಲ್ಲಿ ಅದೇ ಇಲ್ಲ ಏನೋ ಗುರಾಡತಿ ವಿಶ್ವ ಸಾಹಸ ನಾವು ಇದೆ ಅಂದ್ರೆ ಭಾರತದ ಸಾರೇ ಅದರ ಸಂಘ ಇರಬೇಕು ಅದು ಅದು ಒಟ್ಟು ಮಹಾಭಾರತ ಅಂತ ಸಂಕ್ಷಿಪ್ತ ಇದು ಮಹಾಭಾರತದ ಸಾಲ ಹೇಗೆ ಅದಕ್ಕೆ ಒಂದು ಕಾರಣ ಮಹಾಭಾರತಕ್ಕೆ ಪ್ರಾಚೀನರು ಏನದು ಅಂದರೆ ಮನ್ವಾದಿರುವ ಆತ್ವೀಕಾರಿ ತಾಪೇ ತೋಪದಿ ಚಾರ್ಜ್ಞೆ ಭಾರತ ಪರಿರಕ್ಷತೆ ಭಾರತಕ್ಕೆ ನೀವು ಒಂದೇ ಅರ್ಥ ಅಲ್ಲ ಇಟ್ ತ್ರೀ ಇಂಟರ್ಪ್ರಿಟೇಷನ್ ಒಂದು ಮನ್ವಾದಿ ಇಂಟರ್ಪ್ರಿಟೇಷನ್ ಆಸ್ತಿಕಾದಿ ಇಂಟರ್ಪ್ರಿಟೇಷನ್ ಉಪರಿಚರಾದಿ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ ಅಂದ್ರೆ ಆಸ್ತಿಕಾದಿ ಇಂಟರ್ಪ್ರಿಟೇಷನ್ ಅಂತಂದ್ರೆ ಆಸ್ತಿಕರಾದ ಪಾಂಡವರು ಗೌರವರ ಜೊತೆಗೆ ಹೋರಾಡಿ ಗೆದ್ದರ ಕಥೆ ಅಂದ್ರೆ ದಿಸ್ ಈಸ್ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾರತ ಅದನ್ನು ನೀವು ಕಲ್ಕೋ ರಾಜಕೀಯಕ್ಕೆ ಸಂಗ್ರಹ ಇಲ್ಲ ಮಹಾಭಾರತವನ್ನು ಓದಿದ್ರು ಇದು ಐದು ವರ್ಷಗಳ ಹಿಂದೆ ಎರಡು ರಾಜಮೈತನಗಳು ಹೋರಾಡಿ ಗೆದ್ದ ಇಷ್ಟೇ ಅಲ್ಲ ಮಹಾಭಾರತ ಯಾಕಂದ್ರೆ ಈ ದೇಶದಲ್ಲಿ ಅನೇಕ ರಾಜಮನೆ ತರಗಳಾಗಿವೆ ಅವ್ರದ್ದೆಲ್ಲ ಕಥೆ ಬರೀ ಇವ್ರದೇ ಕಥೆಯ ಬರೀಬೇಕು ಬರೆಯ ರಾಜಮನೆ ತರದ ಕಥ ಅಲ್ಲ ಮತ್ತೆ ಏನು ಅಂದ್ರೆ ಇದು ಮನ್ವಾದ ಇಂಟರ್ಪ್ರಿಟೇಷನ್ ಮನವಿದ್ರೆ ನಾವು ಮನೇನ ಮಾಡಬೇಕಾದ ಹ್ಯೂಮನ್ ಕ್ವಾಲಿಟೀಸ್ ದಟ್ ಮೀನ್ಸ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ ಅದರಲ್ಲಿ ಈ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಯಾವ್ಯಾವ ಹ್ಯೂಮನ್ ವ್ಯಾಲೂಸ್ ಪ್ರಸಾರಿಸುತ್ತೆ ಏನಾಗ್ತಾ ಹೀಗೆ ಆರ ಅದು ನಮ್ಮ ಮಾನಸಿಕ ಸಂಘರ್ಷದ ಕಥೆಯಾಗುತ್ತೆ ಮಹಾಭಾರತ ಯುದ್ಧ ಅಂತಂದ್ರೆ ಅದು ಎಲ್ಲೋ ಭಾರತದ ಉತ್ತರ ಭಾರತದ ಹರಿಯಾಣದ ಹಕ್ಕು ಇವರು ಕುರುಕ್ಷೇತ್ರ ಅಲ್ಲ ಕುರುಕ್ಷೇತ್ರ ನಮ್ಮ ಹೃದಯವೇ ಅಲ್ಲಿ ಅಂತ ಕಾರ ನಮ್ಮ ದೌರ್ಜನ್ಯ ಸೌಧನೆ ನೋಡೋರು ಇದ್ದವರು ಆದಿಗಳ ನಮಗಿದ್ದಾನೆ ಯಾವ ಹುಡುಗಿಯನ್ನು ನಾವು ನದಿ ಮಾಡುವ ನಮ್ಮ ಇದ್ದಾರೆ ಅವ್ರು ಯಾರು ಹೇಳ್ತಾರೆ ಬಂದ್ಬಿಡ ಯಾ ಭಾಗ ಒಳ್ಳೆದಲ್ಲ ಅಪ್ಪು ಹೇಳ್ಕೊಡೋ ನೀವು ಕಲಿಯಾಗಿ ಬದಲಾಗ್ ಮಾಡ್ತೀವಿ ತನ್ನ ಬಗ್ಗೆ ನಮ್ಮ ಧರ್ಮ ಹೇಳ್ತಾ ಇರ್ತಾರೆ ಭೀಮಾರ್ ಹೇಳ್ತಾ ಇರ್ತಾರೆ ಿಲ್ಲ ನಮ್ಮ ವಿಶ್ವಾಸ ಕೇಳುತ್ತೆ ಅದು ನಮ್ಮ ಒಳಗೆ ನಡೆಯುವ ದುರ್ಯೋನಾ ಬಂದವರ ಯುದ್ಧ ಅದು ಸಕಲಾಜಿಕಲ್ ಇಂಟರ್ ಆಫ್ ಮಹಾರಾತ್ ಆ ಏನಾಗಬೇಕು ಅಂದ್ರೆ ನಾವು ನಮ್ಮ ಇದರಲ್ಲಿ ಎಷ್ಟೋ ಸರ್ ಮಹಾಮಾರಿ ಆಗುವುದಿಲ್ಲ ನಮ್ಮ ಒಳಗೆ ಬಹಳ ನಮ್ಮ ಒಳಗೆ ಇದರಲ್ಲಿ ಬಾಂಡ್ ಆದ್ರೆ ಜೀವನ ಸಾರಸ್ಯವನ್ನು ಪ್ರಶ್ನೆ ಕೊಟ್ಟಿತ್ತು ನಾವೇ ಸಾರ್ಯಾರೆ ನಾವು ಡ್ರೈವರ್ ಅಪಾಯ್ ಮಾಡ್ತೇವೆ ಆ ಡ್ರೈವರೇ ವ್ಯವಸ್ಥೆ ಅವರ ಸಾರಸ್ಯ ಕೊಡ್ತೀವಿ ಸೈಕಲಾಜಿಕಲ್ ಇಂಟೇಶ್ ಆಫ್ ಮಹಾಭಾರತ ಮಹಾರತ ಐದು ಸಾವಿರ ವರ್ಷ ಹಿಡಿದ್ರೆ ಉತ್ತರ ಭಾರತ ಯಾವಂತ ಕಥವಾ ಅದು ಅದು ಅಮ್ಮನ ಹೃದಯದ ಕಥೆ ಸಂತೋಷ ಬರುತ್ತೆ ನಮದೇ ದುಃಖದ ಕುರಿತದ ನಮ್ಮದೇ ಸಮಸ್ಯೆ ಪ್ರಚಾರ ಮಹಾಭಾರತ ನಮ್ಮ ಆರೋಗ್ಯ ಉಪರಿಚರಾರಿ ಉಪರಿಚರಾರಿ ಇದ್ರೆ ನೇಲೆ ಇರುವ ಉಪರಿಚರ ಯಾರು ಇರುವ ಈಚರೂಲೋ ಆತೋಪೂಲ ಅಶ್ವಥ್ ಎಲ್ಲರೂ ಇಲ್ಲಿ ದೇವರು ಇಲ್ಲೂ ಇದ್ದಾರೆ ದೇವರೇನ ಸಿದ್ದ ಮಾಡೋದಿಲ್ಲ ನಾವು ಗೊತ್ತಪ್ಪ ದೇವರಿಗೆ ದೇವರಿಗೆ ನೀವು ಹೇಳುವುದಿಲ್ಲ ದೇವರಿಗೆ ದಿವೆ ದೇವರೇ ಹೊತ್ತು ಜೀವ ಉಂಟು ಅದೇ ದೇವರಿಗೆ ಹೀಗೆ ಹೋಗುತ್ತೆ ಯಾಕೆಂದ್ರೆ ಸುತ್ತ ನಮಗೆ ಗೊತ್ತಿಲ್ಲದಂತೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇತ್ತು ಆಕ್ಷನ್ ನಮ್ಮ ಆಕ್ಷನ್ ಹೋಗಿತ್ತು ಮಾತಿನಲ್ಲಿ ನಮ್ಮ ವೈರಾಣ ಮುಚ್ಚಿರುವ ಆಕ್ಷನ್ ಕರ್ಕೊಡ್ರಿ ಈ ತೈಕಲ್ಲಿ ವಿಷಯ ಏನಂದ್ರೆ ಒಬ್ಬ ಭಾಷಣ ಮಾಡೋದು ಐ ಹಾವ್ ನೋವ್ ಐವನ್ ಸಪು ಗೊತ್ತಾಗ್ ರೂಪಾಯಿ ಕೊಡುದಿಲ್ಲ ಹಾಗೆ ಹೇಳಿ ಗೊತ್ತು ದೇವರಿಗೆ ಬೇಕು ಅಂತ ನಾನ್ ಹೇಳ್ತೇನೆ ನಾನು ಹೇಳ ತಲೆ ಬರೋದು ನಾನು ಯಾಕೆಂದ್ರೆ ಶಾಸ್ತ್ರ ಇಡೀ ದೇಹದಲ್ಲಿ ಜೀವಾನೆ ನೋಡಿ ಜೀವ ಇರುವುದಿಲ್ಲ ನಾನು ಬೆಂಕಿಲ್ಲ ನಾನು ಹೇಳ್ತೇನೆ ಯಾವ ಜೀವನ ಸತ್ಯ ಹಾಕಿ ನೋಡ್ತಾ ಇದ್ದೀವಿ ಅವರು ಯಾರು ಆಸ್ತಿಗಳಿಲ್ಲ ಅಥವಾ ಏನೋ ಗೊತ್ತಿಲ್ಲ ಅಲ್ಲಿಯ ಘನ ಇರಲಿ ನಾನು ಹೇಳ್ತೇನೆ ಅಂತ ಇಲ್ಲಿ ಯಾಕೆ ನಾನು ಇರುವುದು ಇಲ್ಲಿ ಜೀವ ಹೃದಯದಲ್ಲಿ ಆ ಹೃದಯದಲ್ಲಿ ಮಧ್ಯದಲ್ಲಿ ನಮಗೆ ಅರಾಹಕ ಚಕ್ರ ಇದೆಲ್ಲಬೇಕಾದ್ರೆ ಒಳಗಡೆ ಅತ್ಯಂತ ಸೂಕ್ಷ್ಮವಾದ ಸೂರ್ಯ ಮನೆ ಅಂತ ಸ್ಪೇಸ್ ಆ ಸ್ಪೇಸ್ ಇಡೀ ವಿಶ್ವದಲ್ಲಿ ನಿಯಂತ್ರಿಸುವ ಶಕ್ತಿ ಇದೆ ಅಲ್ಲಿ ಜೀವ ಇದೆ ಜೀವರು ಇರುವುದಾಗಿ ಪ್ರಾಣಶ ತೀರುವುದರಿ ಎಲ್ಲ ಇರುವುದ ಒಂದು ಸಣ್ಣ ಸೂರ್ಯ ಮನೆ ಅಂತ ಸೂಕ್ಷ್ಮ ಪ್ರದೇಶ ಇಲ್ಲಿ ಜೀವ ಇದೆ ಅದರಿಂದ ಅರಾಂತರ ದೇವರು ಎಲ್ಲ ಕಡೆ ಇದ್ದಾರೆ ಆದ್ರೆ ಅವ್ರು ಎಲ್ಲಕ್ಕಿಂತ ದೊಡ್ಡ ಎಲ್ಲ ಕಡೆ ಇದ್ರೂ ಕೂಡ ಎಲ್ಲಕ್ಕಿಂತ ದೊಡ್ಡವಾಗುವುದಕ್ಕೋಸ್ಕರ ಹಾಗೆ ಇಲ್ಲಿ ಕೂಡ ಉಪರಿಚಾರ ಎಲ್ಲಕ್ಕಿಂತ ಹೆಸರಲ್ಲಿರುವ ಉಪರಿಚಾರ ಇಂಟರ್ಪ್ರೇಷನ್ ಮಹಾಭಾರತ ನೋಡಿ ಮಹಾಭಾರತ ಮೂಲ ದೃಷ್ಟಿಯಿಂದ ನೋಡಿದ ಒಂದು ಹಿಸ್ಟಾರಿಕಲ್ ಇಂಟರ್ಪ್ರ ಮಹಾಭಾರತವನ್ನು ಸೈಕಲಜಿಕಲ್ ಇಂಟರ್ಪ್ರಟೇಷನ್ ಮಾನವಿಕವಾಗಿ ಮಠ ಮಾಡಿ ಮಾನವೀಯ ಮೌಲ್ಯಗಳನ್ನು ಹೇಳ್ತಕ್ಕಂತಹ ಮಹಾಭಾರತ ಅದೇನ್ಸ್ ಸೈಕಲಾಜಿಕಲ್ ಇಂಟರ್ಪ್ರೇಷನ್ ಎಸೆನ್ ಬರೋದಿದೆ ಅದರಲ್ಲಿ ನಮ್ಮ ಜೀವನಕ್ಕೆ ತರುವಂತಹ ಜೀವನ ಮೌಲ್ಯಗಳನ್ನು ಹೊಂದಿರ್ತಾರೆ ಕೃಷ್ಣ ಅದು ಮಹಾಭಾರತದ ಸೈಕಲಾಜಿಕಲ್ ಇಂಟರ್ಪರ್ಟೇ ಮೂರನೇ ಉಪರಿಚಾರ ಅಂದ್ರೆ ದಟ್ ಈಸ್ಪಿಚುವಲ್ ಇಂಟರ್ ಆ ನೆಲೆಯಲ್ಲಿ ನಿಮಗೆ ಯಾವ ಶ್ಲೋಕ ಓದಿದ್ರು ಅದು ಏನೂ ಹೋಗಿದ ಗೌರವರ ಕಥೆಯನ್ನು ಬಾದವರ ಕಥೆಯನ್ನು ಭಗವಂತ ನೋಡಿದೆ ಕೃಷ್ಣ ಕಥೆ ಇಡೀ ಮಹಾಭಾರತ ಕೃಷ್ಣ ಹೆಸರು ಒಂದು ಅಕ್ಷರ ಮಹಾಭಾರತದಲ್ಲಿ ಒಂದು ಲಕ್ಷ ಶ್ಲೋಕ ಇದೆ ಲಕ್ಷ ಅಕ್ಷರ ಇದೆ ಮಹಾಭಾರತ ಓದಿದಾಗ ನಿಮಗೆ ಈ ಫಿರಿಮಾಲಕ್ಕೆ ಏನು ನಾನು ಮೂವತ್ತೆರಡು ಲಕ್ಷ ಹರಿನಾಮ ಸ್ವಾಮ್ಯ ಇದೆ ಮಹಾಭಾರತ ಯಾವ ಇಲ್ಲ ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ನಡೆದಿದೆ ಹದಿನಾರ ಅವರು ಬಂಗಾಳದಲ್ಲಿ ಆ ಕಾಲದಲ್ಲಿ ದೊಡ್ಡ ಗಣಿರಿಕೊಂಡು ಚೈತನ್ಯ ಒಂದು ದಿವಸ ಅವರಿಗೆ ಅಧ್ಯಾತ್ಮದ ಗುರು ಹಕ್ಕಿದ್ರೆ ವ್ಯಾಕರಣ ಪಾಠಕ್ಕೆ ವಿದ್ಯಾರ್ಥಿಗಳು ಬಂದ್ರು ನಾನು ವ್ಯಾಕರಣ ಪಾಠ ಹೇಳಿ ಕೊಡುದಿಲ್ಲಪ್ಪ ಬೇರೆ ಯಾಕೆ ಅಲ್ಲ ಇವರು ಆ ಕಾಳ ದೊಡ್ಡ ವಿದ್ವಾಂಸರು ವ್ಯಾಕರಣ ಪಾಠ ಮಾಡಿಕೊಳ್ಳಲಿಲ್ಲ ಸರಿ ಅಂತ ಹೇಳಿದ್ರೆ ಹೌದು ಯಾರು ಕಾಣಬೇಕಲ್ಲ ನನ್ನ ಐವನು ಎಲ್ಲ ದೇವರ ನಾಮ ಕಾಣಿಸುತ್ತೆ ವಿಷಯ ಕಾಣುವುದು ನರೇವ್ ಪಾಠ ಹೇಳಿ ಕಳಿಸಿದ್ರು ಜೀವ ಚಿತ್ರ ಹಾಗೆ ಯಾವ ಶಬ್ದು ದೇವರಾಮವಾಗಿ ಕರಬಹುದು ನಾರಾಯಣ ನಮಸ್ತಾನ ದೇವರು ನರಮಂದು ಕೈವೇವರು ನರೋಧ ಯಾವ ಶಬ್ದ ಕೇಳಿದ ಸ್ಟೇಜ್ ಇದೆ ಆ ಸ್ಟೇಜ್ ಅನ್ನ ರೀಚ್ ಆದಾಗ ಇಡೀ ಭಾರತ ಏನಾಗುತ್ತೆ ಅದು ಭಗವ ಇಲ್ಲ ಅದೇ ವಿಷ್ಣು ದಾಸನ ಅದೇ ವಿಷ್ಣು ದಾಸನ ಇವಾಗ ಇದರ ದೃಶ್ಯಾಂಪತಿ ಎಲ್ಲವೂ ಭಗವಂತ ಹೆಸರಾಗಿ ಕಾಣುವುದು ಹೇಗಿರಿ ಅದೇ ಪ್ರತಿಯೊಂದು ಶಬ್ದ ಅಲ್ಲ ಪ್ರಪಂಚದ ಎಲ್ಲ ಭಾಷೆಗಳ ಎಲ್ಲ ಶಬ್ದಗಳ ಅಲ್ಲ ಎಲ್ಲ ನಾದರೂ ಭಗವಂತರ ಹೆಸರು ಅಂತ ಘೋಷಣೆ ಮಾಡಿದ್ರು ಆಲ್ ದಿವರ್ ಆಲ್ ದಿ ಲ್ಯಾಂಗ್ವೇಜಸ್ ಪ್ರಾಣಿಗಳ ಗಾಯಿಯ ಕೈಲು ಸಮುದ್ರದ ಭಯತ ಹುಲಿ ಪ್ರಾಣಿಗಳ ನಾವು ಕೂಗು ಕಿರುಚೂರು ನರಚಿ ಎಲ್ಲ ಸೌಂದ ಭಗವಂತನ ಹೇಳುತ್ತೆ ಅದು ಹೇಳ್ತಾ ನೀವು ಹೇಳ್ಬೇಕಾದ ನಾವು ಅರ್ಥ ಅರ್ಥ ಆಗ ಕೊಡ್ತೇನೆ ಅಂತ ನಾವು ಇವಾಗ ಅವರು ಬಹಳ ತಮಾಷೆ ಮಾಡ್ತಾರೆ ನಮ್ಮನ್ನ ನಿಮ್ಮ ಮನೆಯಲ್ಲಿ ಹಳ್ಳಿಯೋ ಮನೆ ಇದೀರಿ ಎಲ್ಲ ಮನೆಯಲ್ಲಿ ಭಾರತದಲ್ಲಿ ಹಳ್ಳಿಗಳು ಪುನಿ ಹೋಯಲ್ಲಿ ಪ್ರಧಾನಿ ಹೋಗ್ತಾ ಇಲ್ಲ ಅಲ್ಲಿ ಹೋಗ್ತಾರೆ ಹೋಳಿಯಲ್ಲಿ ಅವು ಕೂಗ್ತಾವಲ್ಲ ಏನ್ ಹೇಳ್ತಾರೆ ಗೊತ್ತಿರೋ ನಿಮಗೆ ನಾವ್ಯಾಲಿ ಗೊತ್ತು ಹಳ್ಳಿ ಭಾಷೆ ನಾವೇನು ಹಳ್ಳಿ ಭಾಷೆಗಳೇ ಇಲ್ಲ ಅಲ್ಲಿಯ ಭಾಗ ನೀವು ಕರೆತಿದ್ದೀರಿ ಅಲ್ಲಿ ಕಲೀದಿಲ್ಲ ಸುಳ್ಳು ಕಲೀ ಯಾಕೆ ಅಲ್ಲಿ ಹಾಗೆ ಕೂಗುದು ಹೌದಲ್ಲ ನೀವು ಅಲ್ಲಿ ಹಾಗೆ ಕೂತಿದ್ರ ಒಮ್ಮನೆ ಮತ್ತೆ ಅಲ್ಲಿ ನಾವು ಕೂತಿದ್ದೀವಿ ಇದೇ ತಗೇ ಅಲ್ಲಿಯ ಭಾಗ ನಾವು ಹೋಗುತ್ತಿದ್ದೀವಿ ನಾವ್ಯಾ ಹಳ್ಳೆ ಕೂಗುದು ಈ ಮಧ್ಯ ಹಾಗೆ ಕೊಟ್ಟಿದ್ರಲ್ಲ ಯಾಕೆ ಅದೇನು ಓಹ್ ಅಂದ್ರೆ ದಕ್ಷಿಣ ಜೊತೆ ನೀ ಸ್ವಿಕಾರ ಶಬ್ದ ಇಲ್ಲ ಹೇಳಿ ಅಷ್ಟು ಆಚೆ ಆಗಲಿ ಓಹೋ ಅಂದ್ರೆ ಅಥವಾ ಅರ್ಥ ಕೊಟ್ಟಿದ್ದೀನಿ ಅದ್ಭುತ ಅಷ್ಟೇ ಅರ್ಥ ನಾನು ಅಲ್ಲಿ ಹೇಳಿದ್ದು ಹಲ್ಲಿ ಕೂಡ ಭಗವಂತ ಅದ್ಭುತ ಭಗವಂತ ಅದ್ಭುತ ಅಂತ ಹೇಳ್ತಾ ಇದ್ದೆ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಒಂದು ಹಲ್ಲಿ ಮುಗಿದಾರ ಈ ಅರ್ಥ ಮಾಡಿಂಗ್ ಅಂಡ್ ಇಟ್ ಎಕ್ಸ್ಪ್ಲೀನ್ಸ್ ವಾಟ್ಸ್ ಪ್ರತಿಯೊಂದು ಶಬ್ದ ಭಗವಂತನ ಹೆಸರಾಗಿದೆಯಿದೆ ಎವ್ರಿ ವರ್ಲ್ಡ್ ಈಸ್ ಅನ್ಸೆಟ್ ಆಫ್ ಗೋವಾ ಘೋಷಣೆ ಮಾಡುವ ಪ್ರಜಾಪ್ರಭುತ್ವ ಪ್ರಪಂಚದ ಯಾವ ಭಾಷೆಯಲ್ಲಿ ದೇವರ ಹೆಸರಾಗಲು ಒಂದು ಶಬ್ದವೇ ಇಲ್ಲ ಹಾಗೆ ಇಲ್ಲಿ ಭಾಗದ ಭಗವಂತನ ನಾಮ ಇದು ಅತ್ಯಂತ ಇಲವೇಟೆಡ್ ಸ್ಟೇಜ್ನಲ್ಲಿ ಭದ್ರತಾ ಕಂಡುಕೊಳ್ಳುವಂತಹ ಅದರ ಸಾರ ವಿಷ್ಣು ಸಹಸ್ರನಾಮ ಹೀಗೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಹೇಗೆ ಮಹಾಭಾರತದ ಸಾರವಾಗಿ ಇದು ಬಂದು ನಾವು ತಿಳ್ಕೊಂಡು ಅದರ ನ್ಯೂನಾಲಜಿಯ ಸ್ವಲ್ಪ ವಿವರವನ್ನು ಇನ್ನೊಂದು ಮುಖದಲ್ಲಿ ಹದಿನೆಂಟು ಮೌಲ್ಯವಿದೆ ಜೀವಭೌಜ ಅದು ನಮ್ಮ ಸೈಕಾಲಜಿಗಳು ಹದಿನೆಂಟು ಮೌಲ್ಯಗಳಿವೆ ಆ ಹದಿನೆಂಟು ಮೌಲ್ಯಗಳ ಪ್ರತಿನಿಧಿಸುತ್ತೆ ಹದಿನೆಂಟು ಮೌಲ್ಯಗಳು ಹೇ ಹೀಗೆ ಒಂದು ಹದಿನೆಂಟು ಅನ್ನುವ ಸಂಖ್ಯೆಯ ನ್ಯೂರಾಲಜಿಯ ಹಿಂದೆ ಮುಖವನ್ನು ನೋಡಿದವು ತ್ರಿಕುಟಿಯ ಕ್ಷರ ಅಕ್ಷರ ಪುರುಷೋತ್ತಮ ಹದಿನೈದನ ಅಧ್ಯಾಯರು ಬಂದಿರತಕ್ಕಂತಹ ತತ್ವಗಳು ಈ ಮೂರು ಹದಿನೆಂಟು ಆಗುವ ಬಗ್ಗೆ ಹದಿನೈದು ದೇವಿಗಳ ಜೀವ ಹದಿನಾರು ಅದು ಸಮಷ್ಟಿಯಾಗಿ ಕ್ಷರ ದೇವಿ ಹಾಕಿರ್ತಕ್ಕಂತಹ ಪ್ರಕೃತಿ ಅದು ಅಕ್ಷರ ಯಾಕೆಂದರೆ ಪ್ರಕೃತಿ ಯಾವಾಗಲೂ ನಾಶ ಇಲ್ಲದಂತಹ ಅನಾದುಮಿಕೆವಾದ್ರು ಅರ್ಪತ್ರ ಅಕ್ಷರ ಈ ದೇಲಿಯಿಂದ ನಮ್ಮನ್ನು ಪಾರದಾಣಿಸುವ ಶಕ್ತಿ ಬಿಡದಗೊಳಿಸತಕ್ಕಂಥ ಶಕ್ತಿ ಅದನ್ನು ಪುರುಷೋತ್ತಮ ಹೀಗೆ ಹದಿನೈದು ದೇವಿಗಳ ಒಳಗೆ ಸೇರಿರತಕ್ಕ ಹದಿನಾರು ಒಂದು ಅದಕ್ಕೆ ದೇಲಿ ಹಾಕಿದ ಹದಿನೇಳು ದೇಲಿಯಿಂದ ಪಾರಾಡತಕ್ಕುರುಷೋತ್ತಮ ಒಂದು ಹದಿನೆಂಟು ತತ್ವದ ಒಂದು ತ್ರಿಕುಟಿ ಭಗವದ್ಗೀತೆಯ ಹಿಂದೆ ಇರತಕ್ಕಂಥ ಮುಖ್ಯ ಸಂದೇಶ ಇದನ್ನು ತಿಳಿಸುವುದಕ್ಕೋಸ್ಕರ ಭಗವದ್ಗೀತೆ ಹದಿನೆಂಟು ಅನ್ನುವ ಸಂಖ್ಯೆಯನ್ನು ಮುಖ್ಯವಾಗಿ ಬಳಸಿಕೊಳ್ಳುತ್ತದೆ ಇದು ಒಂದು ನ್ಯೂಮರಾಲಜಿ ಭಗವದ್ಗೀತೆ ಎನ್ನುವುದು ಮಹಾಭಾರತದ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಏನಿದೆ ಅದರ ಕಾರಣ ಇದು ಮನುಷ್ಯನ ಜೀವನದ ಮೌಲ್ಯಗಳನ್ನು ಹದಿನೆಂಟು ಬಗೆಯಿಂದ ಕರೆದಿರುವಂತಹ ಒಂದು ಗ್ರಂಥವಾಗುತ್ತದೆ ಈ ನ್ಯೂಮರಾಲಜಿಯನ್ನು ನಾವು ಇವತ್ತು ಸ್ವಲ್ಪ ನೋಡಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಏನೇನು ಸುಲಭಗಳಿವೆ ಅದನ್ನು ನಾವು ಪರಿಶೀಲಿಸಬೇಕು ಜೀವನದಲ್ಲಿ ನಾವು ಸಾಧಿಸಬೇಕಾದಂತಹ ಜೀವನ ಮೌಲ್ಯಗಳು ಮನವರಿಂದ ನಾವು ತಿಳಿದುಕೊಳ್ಳಬೇಕಾದ ಮನಸ್ಸನ್ನು ನಾವು ತರಬೇತಿಗೊಳಿಸಬೇಕಾದಂತಹ ವಿಧಾನ ಈ ಹದಿನೆಂಟು ಮೌಲ್ಯಗಳನ್ನ ಏಳು ಕ್ಯಾರೆಕ್ಟರ್ಗಳ ಮೂಲಕ ಹೇಳ್ತಾರೆ ಏಳು ಅನ್ನೋರು ರಾಮಾಯಣದ ಸಂಖ್ಯೆ ಹೇರು ಮಹಾಭಾರತದ ಸಂಖ್ಯೆ ಹೋರು ಐದು ಜಾ ಪಾಂಡವರು ಗೌಪರಿ ಮತ್ತು ಕೃಷ್ಣ ಈ ಏಳು ಆಕರಗಳು ಹದಿನೆಂಟು ಮೌಲ್ಯಗಳನ್ನ ಪ್ರತಿನಿಧಿಸುತ್ತಾರೆ ಈ ಹದಿನೆಂಟು ಮೌಲ್ಯಗಳ ಪ್ರಸನ್ಸಿಫಿಕೇಶನ್ ಈ ಏಳು ಆಕ್ರಗಳ ಮೂಲಕ ನಡೆಯುತ್ತೆ ಅದು ಯಾರು ಅನ್ನೋದನ್ನ ನಾವು ನೋಡಿದರೆ ಭಗವದ್ಗೀತೆಯ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ನಮ್ಗೆ ಅರ್ಥವಾಗುತ್ತೆ ಇದೆಲ್ಲ ನಾವು ಭಗವದ್ಗೀತೆಯನ್ನ ಓದಬೇಕಾಗಿದ್ದರೆ ಮೊದಲು ನಮ್ಮ ಮನಸ್ಸನ್ನು ಸಿದ್ದಪಡಿಸಿಕೊಳ್ಳಬೇಕಾದಂತಹ ವಿಧಾನ ಈಗ ಇಂಥದ್ದೆಲ್ಲ ಕತಿ ಹೋಗಿದೆ ಈ ಕಲ್ಪನೆಯೇ ಇಲ್ಲದೆ ಭವತ್ಗೀತೆ ಎನ್ನು ಜನ ಹಾಗಾಗಿ ಅನೇಕ ಅಪೂರ್ವವಾದ ರಂಗತಿಗಳಿಂದ ನಾವು ವಂಚಿತಾಗ್ತಾ ಇದೆ ಹದಿನೆಂಟು ಮೌಲ್ಯಗಳು ಧರ್ಮರಾಜ ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತಾರೆ ಅದನ್ನು ಪ್ರಾಚೀನ ಶ್ಲೋಕ ಹೀಗಿದೆ ಧರ್ಮ ಭಕ್ತಾದಿ ದಶಕ ಶೃತಾಯಿ ಧರ್ಮರಾಜ್ ರಾಯಚೆಸ್ ಧರ್ಮದ ಪ್ರತಿನಿಧಿ ಧರ್ಮರಾಜ ಧರ್ಮರಾಜ ಅನ್ನೋದನ್ನ ಆ ಕಥೆ ಇತಿಹಾಸ ಎಲ್ಲವನ್ನು ಅವನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರತ ಧರ್ಮದ ಒಂದು ಪ್ರತೀಕ ಅಂದಾಗ ಇಲ್ಲಿ ಇಡೀ ಭಾರತದ ಬೇರೆ ಒಂದು ಭೀಮಸೇನಾ ಅಂತ ಒಂದು ಕ್ಯಾರೆಕ್ಟರ್ ಇದೆ ಭೀಮಸೇನ ಕ್ಯಾರೆಕ್ಟರ್ ಸಾಮಾನ್ಯವಾಗಿ ಎಲ್ಲರೂ ಹೊರಗಡೆಿಸಿದ್ದಾರೆ ಭೀಮದೇನ ಅಂದರೆ ಬರೆಯೋಬಲ ಯುಗ ಕಥ ವಿವೇಕ ಇಲ್ಲದೆ ಯಾರು ಎದುರು ಸಿಕ್ಕಿದರೂ ಅವರನ್ನು ಚಚ್ಚುವ ಎಷ್ಟು ಕೊಟ್ಟರು ಅದನ್ನು ತಿಂದು ತೀರ್ಮಿಸಿಕೊಳ್ಳುವ ಕೊಟ್ಟ ಬಾಹ ಅನ್ನುವ ಭೀಮನ ಬಗ್ಗೆ ಅನೇಕ ಚಿತ್ರಣಗಳಿವೆ ಆದರೆ ಮಹಾಭಾರತದ ಭೀಮ ಬಹಳ ದೊಡ್ಡ ಅವನು ಅವನ ಬುದ್ಧಿಬಲ ದೇಹಬಲ ಎರಡೂ ಕೂಡ ಆ ಕಾಲದಲ್ಲಿ ಅನಿರಾದೃಶವಾಗಿತ್ತು ಅನ್ನುವ ಮಾತು ಮಹಾಭಾರತದ ಅನೇಕವರೇ ಬರುತ್ತೆ ಪ್ರಸಿದ್ಧವಾದ ಭೀಮನ ಬಗ್ಗೆ ಪ್ರಸಿದ್ಧವಾದ ಸಾಕಿಯ ಶ್ಲೋಕಗಳನ್ನು ನಾವು ನಿಮ್ಮ ಮುಂದೆ ಹೇಳಿಕೊಳ್ಬೇಕು ಭೀಮ ಅನ್ನೋದನ್ನ ಶಾಸ್ತ್ರಕಾರ ಮಹಾಭಾರತದಲ್ಲಿ ಹೇಳತಕ್ಕಂಥ ಮಾತು ತತ್ವಜ್ಞಾನೆ ವಿಷ್ಣು ಭಕ್ತವು ಧೈರ್ಯ ಪರಾಕ್ರಮೇ ವೇದೇಜ ರಾಘವೇಜ ಪರಾಪರ್ಜನೆ ಜೀನ್ಮೇನ ಸಮಿತಿ ಸೇನೆಯೋ ಹೃದಯ ಪಾಂಡಿತ್ಯೇಶ ಪದತ್ವೇ ಶುರತ್ವೇತ ಬಲೀಪಿಕ ಇದು ಸಂಸ್ಕೃತದಲ್ಲಿ ಇದನ್ನು ಹೇಳ್ತಾ ಹೋದ್ರೆ ನಿಮಗೆ ಅರ್ಥ ಮಾಡುತ್ತೆ ಯಾಕಂದ್ರೆ ಸಂಸ್ಕೃತ ನಮ್ಮ ಹಿರಿಯರು ಓದಿದ ಭಾಷೆ ಅದರಿಂದ ನಮ್ಮ ನೆಸಲಿನಲ್ಲಿ ಸಂಸ್ಕೃತ ಇದೆ ನಮ್ಮ ತಯಲ್ಲಿಲ್ಲದೇ ಇರಬಹುದು ನಮ್ಮ ಬಾಯಿಯಲ್ಲಿ ಹೊರಗೆ ಇರಬಹುದು ನಮ್ಮ ನೆಕಲಿನಲ್ಲಿ ಸಂಸ್ಕೃತ ಇದೆ ಅದರಿಂದ ಈ ಮಾತನ್ನು ಕೇಳಿದ ಎಲ್ಲೋ ಭೋದನ ಇದು ನಾವು ಮಾಡ್ತಾ ಇದ್ದ ಮಾತು ಅನ್ನಿಸ್ತು ಎಷ್ಟು ನೋಡಿ ತತ್ವಜ್ಞಾನೆ ಇದು ಕಷ್ಟ ಇಲ್ಲ ಅದನ್ನ ಸಂಸ್ಕೃತವನ್ನು ಹೇಳುವ ಹಾಗೆ ಹೇಳಿದ್ರೆ ತನ್ನದಲ್ಲೇ ಅಮೋನಬೇಡ ತತ್ವಜ್ಞಾನೆ ವಿಷ್ಣು ಭಟ್ಟವು ಧೈರ್ಯ ಥೈಲೇ ಪರಾಕ್ರಮೆ ವೇದೇಶ ಲಾಲ್ವೇಶೈವ ಪ್ರಾಪಸ್ಥಿಕ ವರ್ಜನೆ ಭೀಮಸೇನ ತಮೋನಾಸ್ತಿ ಸೇನೆಯೋರ್ ದೋರಿ ಅಂಡಿತ್ವೇ ಪಟುತ್ವೇ ಶೂರತ್ವೇ ಮನೆ ವಿ ಎಷ್ಟು ಸ್ಪಷ್ಟವಾಗಿದೆ ನಾವು ಇಲ್ಲಿ ಎರಡು ಬಾರಿ ಕಳೆದ ಮೂರನೇ ಬಾರಿ ನಮಗೆ ಎಲ್ಲೋ ಅದು ಏನಾಗುತ್ತೆ ಅಂದ್ರೆ ನಮಗೆ ಸಂಸ್ಕೃತ ಅರ್ಥವಾಗುವುದಿಲ್ಲ ಅನ್ನೋ ತ್ರೀ ಕಂಡೀಷನ್ ನೋಡೋದೇ ಅದರಿಂದ ಅದು ಅರ್ಥ ಆಗುವ ಅರ್ಥ ಆಡಿಕೊಳ್ಳುವುದಕ್ಕೆ ನಾವು ಇಶ್ಯೂಸ್ ಮಾಡ್ತೇವೆ ದೀನ ಸೇನಲ್ಲಿ ಏನೆಲ್ಲ ಇದು ಕಾಲದ ಬಹಳ ತತ್ವಜ್ಞಾನಿ ಆಯಿತು ಅಂತ ತತ್ವಜ್ಞಾನದಲ್ಲಿ ಮತ್ತು ವಿಷ್ಣು ಭಕ್ತರು ಭಗವದ್ ಭಕ್ತಿಯಲ್ಲಿ ಧೈರ್ಯ ಧೈರ್ಯ ಏನು ಹಾಗಂದ್ರೆ ಅಂತ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ ಧೈರ್ಯ ಅಂದ್ರೆ ಏನು ನಮಗೆ ಏನಾಗಿದೆ ಅಂದ್ರೆ ಅನೇಕ ಶಬ್ದಗಳನ್ನು ನಾವು ಬಳಸ್ತೇವೆ ಹಾಗಾದ್ರೆ ಏನು ಕೇಳಿದ ನಮ್ಗೆ ಗೊತ್ತಿರುವುದಿಲ್ಲ ಧೈರ್ಯ ಅಂದ್ರೆ ಏನು ಧೈರ್ಯ ಅಂದ್ರೆ ಹೇಗೆ ಆಗುತ್ತಿಲ್ಲ ಏನಿಗೆ ಅಂತ ಅದಂತೆ ಕೇಳಿಕೊಳ್ಳೋದು ಧೈರ್ಯ ಅಂದ್ರೆ ಅರ್ಥ ಏನು ಧೈರ್ಯ ಧೈರ್ಯ ಅಂದರೆ ನಮಗೆ ಏನಾಗಿದೆ ಅಂದ್ರೆ ಈ ಶಬ್ದವನ್ನ ಪ್ರಾಯಕ ಪ್ರತಿನಿಧಿ ಯಾರ ಇಂಗ್ಲೀಷ್ ಶಬ್ದ ಹೇಳಿದ್ರಕ್ಕ ಅರ್ಥ ಧೈರ್ಯ ಅಂದ್ರೆ ಅರ್ಥ ಆಗುದಿಲ್ಲ ಧೈರ್ಯ ಅಂದ್ರೆ ಕಾನ್ಫಿಡೆನ್ಸ್ ಧೈರ್ಯ ಅಂದ್ರೆ ಕನ್ವೀಕ್ಷನ್ ಈಗ ಧೈರ್ಯ ಧೈರ್ಯ ಅನ್ನೋದನ್ನ ನಮಗೆ ಧೈರ್ಯ ಧೈರ್ಯ ಅನ್ನೋದಕ್ಕಿಂತ ಧೈರ್ಯ ಕಾನ್ಫಿಡೆನ್ಸ್ ಕನ್ವೀಕ್ಷಣ ಅಂತ ಹೇಳಿ ಆಹಾರ ಅನಿಸುತ್ತೆ ಅದೇ ಆಗಿರೋ ಆಗೋದಿಲ್ಲ ನನಗೆ ಯಾವ್ದು ಬರೋದಿಲ್ಲ ಇಂಗ್ಲೀಷ್ ಹೋಗಿಲ್ಲ ಸಂಸ್ಕೃತವಾಗಿರೋದಿಲ್ಲ ನೋಡಲು ಸರಿಯಾಗಿ ಬರೋದಿಲ್ಲ ಆದರೆ ಅವರು ಬಂದಿ ಬರುತ್ತೆ ಇರೋ ಮನೆಯಾಗಿರಬೇಕು ಧೈರ್ಯ ಧೈರ್ಯ ಅಂದ್ರೆ ಕಾನ್ಫಿಡೆನ್ಸ್ ಮತ್ತು ಕನ್ವಿಕ್ಷನ್ ಇದು ಜೀವನದಲ್ಲಿ ಎದುರಾದ ಮೂಲಭೂತವಾಗಿ ಉಳಿದಂತೆ ಒಂದು ತತ್ವಜ್ಞಾನ ಯಥಾರ್ಥ ಅದೇ ಭಗವಂತನಲ್ಲಿ ಬರ್ತಿ ಅದಕ್ಕೆ ಮುಂದೆ ನೋಡೋಣ ದೊಡ್ಡ ಪ್ರಶ್ನೆ ಹೌದು ಓದಬೇಕು ದಿಸ್ವಾಂಸ್ ಆಗಬೇಕು ಪ್ರಮಾಣಿಕಾಗಬೇಕು ದೇವರ ವ್ಯವಹಾಸ ಮಾಡಬೇಕು ದೇವರ ದೊಡ್ಡ ಬಲಿಕೆ ಆಗುವುದೇನು ಅನ್ನೋ ಸಮಸ್ಯೆ ಇದೆ ನಾವು ನೋಡೋಣ ಈಗ ನಾನು ದೇವ ಅರ್ಥ ಮಾಡಿಕೊಳ್ಳೋಣ ದಿವಸ ಅಲ್ಲಿ ರೀತಿ ತತ್ವಜ್ಞಾನ ವಿಶ್ವಭತಿ ಧೈರ್ಯ ಸ್ಥೈರ್ಯ ಪರಾಕ್ರಮ ಇವರೂ ಬಂದು ಬರೆಯುವಂತಹ ಶಕ್ತಿ ದೈಹಿಕ ಶಕ್ತಿ ವೇದ ಎಷ್ಟು ವೇದವಾಗಿ ವೇದಾವಿ ಅವನು ಎದುರಿಸಬಲ್ಲ ಅಂದ್ರೆ ಅವನು ಬರ್ತಾ ಇರೋದ್ರೆ ಅವನು ಆಕ್ರಮಿಸುವುದು ಗೊತ್ತಾಗುತ್ತೆ ಚಿಕ್ಕನೆ ಲಾಭ ಅಂದ್ರೆ ಬಹಳ ಲೋಕಿ ಸುಲಭವಾಗಿ ಕಟ್ಟದವರೆ ಮಾಡತಕ್ಕಂಥದ್ದು ಯಾವುದೋ ಒಂದು ಕೆಲಸ ಮಾಡಲ್ಲ ಯಾವ ಮಾರಿತಲ್ಲ ಅಂತ ಮಾರಿಯಾದ್ಮೇಲೆ ಓಹ್ ಏನು ಮಾಡಿದ್ದಾನಲ್ಲ ಯಾವ ಕೆಲಸವನ್ನು ಕೂಡ ಬಹಳ ಸಹಜವಾಗಿ ಸರಿ ಸರಿ ಮಾಡಿಬಿಡ್ತಕ್ಕಂತಹ ಒಂದು ಪಾಲಿಕೆಯನ್ನ ಲಾಭವಾಗ್ತದೆ ಪ್ರಹಾಟ ಕೆತ್ತ ವರ್ಜನೆ ಇಷ್ಟೆಲ್ಲ ಇದ್ದು ಕೂಡ ಪ್ರಗಾಟ ಅಂತಂದ್ರೆ ಎರಡು ಇರುವಂತಹ ಪ್ರಲಾರ ಬಗ್ಗೆ ಒಂದು ಅರ್ಥವಿಲ್ಲದ ಮಾತುಗಳನ್ನು ಸುಮಾರು ಹಾಲು ಭರತೆಯನ್ನು ಎಂದೂ ಮಾತಾಡ್ತಿರ್ಲಿಲ್ಲ ಎರಡನೇ ಪ್ರಣಾ ಕೊಚ್ಚಿಕೊಳ್ಳುವುದು ತನ್ನ ಬಗ್ಗೆ ನಾನು ಹೆಗ್ಗಳಿಗೆ ಮಾತನಾಡಿದ ಮಾಡಿಕೊಳ್ಳುವುದು ಭೀಮಸೇನ ಆಧಾರದಲ್ಲಿ ಅಂತಹ ಅಸಾಧಾರಣ ರೀತಿಯಾಗಿದ್ರು ಕೂಡ ತನ್ನ ಬಗ್ಗೆ ಎಂದೂ ಯಾರಕ್ಕೂ ಕೊಚ್ಚಿಕೊಳ್ಳುತ್ತಿರಲಿಲ್ಲ ನನ್ನ ನನ್ನ ಬಳಿಕ ಯಾರಿದ್ದಾರೆ ತೋರಿಸಿ ಇಂಥ ಚಾಲೆಂಜ್ ಮಾಡಿ ಮಾತಾಡಿದ್ದು ಇದೇ ಕ್ವಾಲಿಟಿಯನ್ನ ನಾವು ರಾಮಚಂದ್ರನಲ್ಲಿ ನೋಡ್ತೇವೆ ರಾಮಾಯಣ ವೀರವಾನ ನಟ ವೀರ್ಯನ ಮಹತಾ ವೀರ ವಿಸ್ಮಿತಾ ಅಂತ ಆ ಕಾಲದಲ್ಲಿ ರಾಮನಿಗೆ ಸಾಟಿಯಾದ ಇನ್ನೊಬ್ಬ ವೀರ ಇರಲಿಲ್ಲ ಆದರೆ ಅವನು ವೀರ ಅಂತ ಅವನೂ ಹೆಚ್ಚಿಸಲೇ ಇಲ್ಲ ತನ್ನ ವೀರ್ಯರ ಬಗ್ಗೆ ತನ್ನ ಪುರುಷರ ಬಗ್ಗೆ ಅವರು ಯಾವ ಕಲ್ಪನೆ ನೀಡನನ್ನು ಮಹಾವೀರ ಅಂತ ಕರೆದು ಅವನು ತಾನು ಎನ್ನು ತನ್ನ ಮಹಾವೀರ ಅಂತ ಮಾಹಿಸಿಕೊಂಡು ನೆವರಿಗೂ ನಡೆಸದೇ ಇಲ್ಲ ನಮಗೆ ಸ್ವಲ್ಪ ಎಷ್ಟು ಕ್ವಾಲಿಟಿ ಬಂದ ತಕ್ಷಣ ನಾವು ನೆರವೇರಿಗೂ ನೆರೀಸ್ಕಾರ ಆದರೆ ರಾಮಚಂದ್ರ ಆ ಕಾಲದಲ್ಲಿ ಅವನಿಗೆ ಸಾಧ್ಯ ಇನ್ನೊಬ್ಬ ವೀರ ಇರಲಿಲ್ಲ ಆದರೆ ಅವನ ಕಲೆಯಲ್ಲಿ ಆಸಕ್ತಿ ಬರೆಯಲಿಲ್ಲ ತಾನು ವೀರ ಅವರ ಿಲ್ಲ ಓವ್ ಹೇಳ್ತದೆ ಅಷ್ಟೇ ಭೀಮಸೇನವಾಗಿ ಪ್ರದಾಪತ್ತಿತ ವಜನೆ ಸುಮ್ಮನೆ ಭಕ್ತಿಹೀನವಾದ ಆರು ಗಂಟೆ ಮಾತ್ರ ಹಾಕುವುದಿಲ್ಲ ಮತ್ತು ತನ್ನ ಬಗ್ಗೆ ಎಲ್ಲೂ ಕೊಚ್ಚಿ ಕೊಡುತ್ತಿಲ್ಲ ಇದು ತತ್ವಜ್ಞಾನ ವಿಷ್ಣುಭಕ್ತಿ ಧೈರ್ಯ ಧೈರ್ಯ ಪರಾಕ್ರಮ ವೇದ ಲಾಭ ಪ್ರದಾಪತ್ತಿತ ವಜನೆ ಎಂಟು ಗುಣಗಳನ್ನು ಹೇಳುವುದು ಆಗಿನ ಹೇಳ್ತಾರೆ ಭೀಮಸೇನ ಸಮೇನು ಅವರು ಬೇಡ ಭೀಮಸೇನಿಗೆ ದಾಟಿ ಏನೋ ಇರಲಿಲ್ಲ ಎಲ್ಲಿ ಸೇನೆಯೋರು ಉದ್ಯೋಗ ಕಡೆಯಲ್ಲೂ ಇರಲಿಲ್ಲ ಬಂದವರ ಕಡೆಯಲ್ಲೂ ಇರಲಿಲ್ಲ ಇದಕ್ಕೆ ಎಕ್ಸೆಪ್ಷನ್ ಇದೆ ಕೃಷ್ಣ ಒಬ್ಬ ಎಕ್ಸೆಪ್ಷನ್ ಇದ್ದಾರೆ ಕೃಷ್ಣನನ್ನು ರೆಕ್ಕ ಪಡೆಯುತ್ತೆ ನಾವು ಲೆಕ್ಕ ಅವರನ್ನು ಲೆಕ್ಕೊಂಡು ಹೇಳ್ತೀವಿ ಅದರಿಂದ ಕೃಷ್ಣನನ್ನು ಒಬ್ಬ ಎಲ್ಲ ಲೆಕ್ಕ ಸೇನೆಯವರು ಉಭಯ ಎರಡು ಸೇನೆಗಳಲ್ಲಿಯೂ ಈ ಸ್ಕಾಲರ್ಶಿಪ್ನಲ್ಲಿ ಆಗಿ ದೇಹಮಠದಲ್ಲಿ ಆಗಿ ಭೀಮಸೇನೆಗೆ ಸಮಾನಿರಲಿಲ್ಲ ಅದೇ ಜೊತೆಗೆ ಇನ್ನೊಂದು ಪಂಡಿತ ಶಾಸ್ತ್ರ ಪಂಡಿತ ಯಾವ ಶಾಸ್ತ್ರದ ಬಗ್ಗೆ ಮಾತಾಡಿದ್ರು ಅವನಿಗೆ ಉತ್ತರ ಕೊಡ್ತಿದ್ದಾನೆ ಇದನ್ನು ನೀವು ಭಾರತದಲ್ಲಿ ನೋಡಿದ್ರೆ ಭೀಮತೆಯ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡಿದ್ರು ಬರುತ್ತೆ ಅದೆಲ್ಲ ಇವತ್ತು ನಾವು ಜೀವನ ಉಲ್ಲೇಖ ಮಾಡಿಕೊಳ್ಳುವ ಅರ್ಥಶಾಸ್ತ್ರದ ಬಗ್ಗೆ ಭೀಮತೆಯನ್ನು ಅಭಿಪ್ರಾಯದಲ್ಲಿ ಕಾಮಶಾಸ್ತ್ರ ಸೆಕ್ನಾಲಜಿ ಬಗ್ಗೆ ಭೀಮಸೆಯನ್ನು ಮಾತಾಡಿತು ಧರ್ಮಶಾಸ್ತ್ರದ ಬಗ್ಗೆ ಭೀಮತೆಯಿಂದ ಮಾತಾಡಿದ್ದು ಇಂತಹ ಅನೇಕ ವಿಷಯಗಳು ಭೀಮತೆಯನ್ನು ಅಭಿಪ್ರಾಯ ಬಗ್ಗೆ ನೋಡುವಾಗ ಆತ ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತ ಪಂಡಿತನಾಗಿದ್ದಾನೆ ಅವಕನಾಮಿಕ್ಸ್ ಬಗ್ಗೆ ಅರ್ಜುನ ಆ ಕಾಲದ ಒಬ್ಬ ದೊಡ್ಡ ಇಕನಾಮಿಕ್ಸ್ ಆಗಿದ್ದ ಆದರೆ ಅರ್ಜುನ ಇಕನಾಮಿಕ್ಸ್ ಅನ್ನು ಅರ್ಧ ಹೊಂದರೆ ಭೀಮಸೇನ ನಿನ್ನ ಇಕನಾಮಿಕ್ಸ್ ಏನು ಸಾಂಟು ಉತ್ತರ ಕೊಡ್ತಾನೆ ಅಂತ ಹೀಗೆ ಯಾವ ಶಾಸ್ತ್ರವನ್ನು ತಗೊಂಡ್ರು ಅದರ ಬಗ್ಗೆ ಒಂದು ಕರಾಳವಾಗ್ತಾದ ಪರ್ಫೆಕ್ಟ್ ವಿಷನ್ ಒಂದು ನೋಟ ಒಳ ನೋಟ ಅದು ಪಾಂಡಿತ್ಯ ಆಮೇಲೆ ಪಾಂಡಿತ್ಯ ಪ್ರೂರತ್ವ ಅಗಮ್ಯವಾದಂತಹ ಅಂತಃಶಕ್ತಿ ಬಲ ಆಮೇಲೆ ಬಲೇ ಆತ್ಮಬಲ ದೇಹಬಲ ಮನೋಬಲ ಆತ್ಮಬಲ ಇದೆಲ್ಲವೂ ಗುಣ ಪ್ರಮಾಣದಲ್ಲಿ ಭೂತಿಯನ್ನ ಇನ್ನೊಬ್ಬ ಎರಡು ದೇಹದಲ್ಲಿ ಇರಲಿಲ್ಲ ಅಂತದ ಇಂಥ ಅಭಿವೃದ್ಧಿಯನ್ನ ಬರೇ ತಿಮ್ಮಲ್ಲಿ ಒಂದು ಗಾಡಿ ಅನ್ನ ತೋದಕ್ಕೆ ಲಾಯಕು ಶೀಘ್ರವನ್ನು ತೆಚ್ಚಕ್ಕಲಾಯಕೊಂಡು ರೀತಿಯಲ್ಲಿ ಅನೇಕ ಮಂದಿ ಸಾಹಿತ್ಯಗಳು ಚಿತ್ರಕ್ಕೆ ಕನ್ನಡದಲ್ಲಿ ಎಲ್ಲ ತಿಂದ ಹೆಚ್ಚು ಎಸರಾಗ ಅಭಿವೃದ್ಧಿ ಎಸೆ ನೋಡುತ್ತೆ ಅವರ ಬೇರೆ ಪಾಲ್ಗಿತಿಗಳನ್ನ ಅಂದ್ರೆ ಪಾತ್ರ ಹಾಕಿದ್ರು ತಿಮ್ಮಲ್ಲಿ ಕರೆಯುತ್ತಾರೆ ಹಾಗಾಗಿ ಮೂವೇ ಹಾಕಿನ ಆ ಪಾತ್ರದ ವಿಗಟ್ಟು ಪಾತ್ರದ ಮೂರು ಕ್ಯಾರೆಕ್ಟರ್ನಿಗೆ ಕಡಿ ಬರ್ತೇವೆ ಒಮ್ಮೆ ಹೀಗೆ ಇಲ್ಲಿ ಹೇಳಿದ್ದಾರೆ ಭೀಮ ರೆಪ್ರೆಸೆಂಟ್ ಟೆನ್ ಕ್ವಾಲಿಟೀಸ್ ಯಾವ್ದಿಲ್ಲ ಭಕ್ತಾದಿರ ಯಾವ್ದು ಭಕ್ತಿ ಜ್ಞಾನಂಗ ವೈದ್ಯಮ ಪ್ರಜ್ಞಾ ಮೇಧಾ ಭಕ್ತಿ ಸಿತಿ ಯೋಗ ಪ್ರಾಣ ಪಂಚೀವ ಮೃಗೋಧಿ ಸ್ಮೃತಃ ಮಹಾಭಾರತದಲ್ಲಿ ಭೀಮಸೇನ ಹತ್ತು ಕ್ವಾಲಿಟಿಗಳ ಪ್ರಸಾದ ಜೀವನದಲ್ಲಿ ನಮಗೆ ಬೇಕಾದ್ರೆ ಬರುವ ಧರ್ಮ ಧರ್ಮರ ಪಂಚಾಂಗದಿಂದ ನಾವು ಬೆಳೆಸಿಕೊಳ್ಳಬೇಕಾದ ಪಂಚಾಂಗ ಧರ್ಮರಾಜ ಪಂಚಾಂಗ ಧರ್ಮದ ಮೇಲೆ ನಾವು ಜೀವನ ಹತ್ತು ಗುಣಗಳು ಭಕ್ತಿ ಬದಲೂರು ಭಕ್ತಿ ಜ್ಞಾನ ವೈರಾಗ್ಯ ಅಂದರು ನಮ್ಗೆ ಜ್ಞಾನ ಭಕ್ತಿಯಾಗಬೇಕು ಆಗಬೇಕು ಈ ಸ್ವಲ್ಪ ಜೀವನಕ್ಕೆ ಅಪೇಕ್ಷವಾದಂತಹ ಮಾತು ಸಾಮಾನ್ಯ ಯಾವ ಮನೆಯಲ್ಲಿ ಪೂಜೆ ಹವನ ಹೋಮ ಹವನ ಅದೇ ಗುರು ಹಿತ ಸಂಕಲ್ಪ ಮಾಡ್ತಾರೆ ಜ್ಞಾನ ಬುದ್ಧಿವಕಲ್ಪ ಮನಸ್ಸುಗೂ ಗೊತ್ತಿರುವುದಿಲ್ಲ ಅದನ್ನು ಇವರಿಗೆ ಹಾಗೆ ಬೇರೆ ಹೇಳ್ತಿದ್ದೇವೆ ನಾನು ಬೃತ್ತಿ ಜ್ಞಾನ ಇದ್ದವ್ ಇರುವ ಅರ್ಥ ಹೋಗಬೇಕು ಅಂತ ನಾವೇ ಅಸರ್ಥ ಸಂಕಲ್ಪ ತಿಳ್ತೇವೆ ಏನು ಜ್ಞಾನ ಬುದ್ಧಿವೆ ಇದರ ಏನು ತಿಳ್ಕೊಂಡ್ರೆ ಇಲ್ಲಿ ಎಲ್ಲರೂ ಜ್ಞಾನ ಬೇಕು ಅನ್ನೋದಕ್ಕೆ ಜೀವನ ಬೇಡ ಯಾವುದೇ ಒಂದು ವಿಷಯವನ್ನ ಸತ್ಯವನ್ನ ಯಥಾವತ್ತಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಕೃಷಿ ಮನುಷ್ಯ ಕಾರ್ಯ ಪ್ರಪಂಚ ನೀವು ಯಾವ ಬಯಸನೇ ಜ್ಞಾನ ಬೇರೆ ಅಂದರೆ ಬೇರೆ ಯಾವ ಪ್ರಾಣಿಗಳಿಗೆ ಅವಕಾಶ ಇಲ್ಲ ದೇವ ಅವಕಾಶ ಇರುವ ಕೈ ಬಿಟ್ಟು ಜ್ಞಾನದ ನನ್ನ ಮನುಷ್ಯನಿಗೆ ತನ್ನ ಜೀವನದ ಎಲ್ಲಕ್ಕಿಂತ ದೊಡ್ಡ ಹಜು ಜ್ಞಾನದ ಹಜಿ ಎಲ್ಲಕ್ಕಿಂತ ದೊಡ್ಡ ಕೃಷಿ ಜ್ಞಾನದ ದೃಶ್ಯಾಲೇಜ್ ಫಾರ್ ನಾಲೇಜ್ ಇದು ಮುಖ್ಯ ಬೇಕು ಈ ಜ್ಞಾನ ನೋಡಿ ಬೆರೆದಂತೆ ಅದರ ಕೀಟಾಯಿ ಜ್ಞಾನ ನಾಲೆಜ್ ಇಸ್ ಲೈಕ್ ಬರ್ತ್ ಅದಕ್ಕೆ ಅದರ ಒಂದಕ್ಕೆ ಭಕ್ತಿ ಒಂದಕ್ಕೆ ವೈರತ್ವ್ಯ ಅದು ಹೇಗೆ ನಮ್ಮ ದರ್ಶನ ಪ್ರಣಾ ತಮ್ಮ ಅದರ ಭಕ್ತಿ ಬಳಕೆ ಇಲ್ಲದ ಜ್ಞಾನ ಆದರೆ ರೆಕ್ಕೆ ಇಲ್ಲದ ಹಕ್ಕಿ ಅದು ಹಗಲಾರ ಅದು ಪಂಜಾಗಲಿಕ್ಕೆ ಪೂಜೆ ಮಾಡಬೇಕಷ್ಟೇ ಅದು ಹಗಲಾರ ಹಕ್ಕಿ ಏನಾದ್ರೆ ನಾವು ಒಂದು ವಿಷಯವನ್ನು ಹೆಚ್ಚು ಹೆಚ್ಚು ತಿಳಿದ ಹಾಗೆ ಆ ವಸ್ತುವಿನ ಬಗ್ಗೆ ನಮಗೆ ಗೌರವ ಬರದರೆ ನಾವು ಒಂದು ವಸ್ತುವಿನ ಮಹತ್ವ ಗೊತ್ತಾಗಲ್ಲ ಆ ವಸ್ತುವಿನ ಬಗ್ಗೆ ನಮಗೆ ಗೌರವ ಬರ್ತದೆ ಆ ವಸ್ತುಗಳ ಕಂಡಾಗ ನಾವು ತರಬಾರತ್ತೇವೆ ಅದಕ್ಕೆ ನಮ್ಮ ಅನ್ನು ಸಲ್ಲಿಸುತ್ತೇವೆ ಇದೇ ಬಗ್ಗೆ ಭಕ್ತಿಗೆ ನಿಜವಾಗಿ ಪ್ರೀತಿ ಅಷ್ಟೇ ಆದರೆ ಪ್ರೀತಿಗೆ ಮೂರು ಮಜಲುಗಳು ನಮ್ಮ ಸಮಾನ ಸ್ಪಂದವನ್ನ ಬಯಸುವ ನಮಕ್ಕಿಂತ ದೊಡ್ಡವರನ್ನ ಪ್ರೀತಿಸುವುದು ನಮಗಿಂತ ಸಣ್ಣವನ್ನ ಪ್ರೀತಿಸುದು ಈ ಪ್ರೀತಿಗೆ ಗುರು ಮುಖಗಳು ನಮಗಿಂತ ದೊಡ್ಡವರನ್ನ ಪ್ರೀತಿಸುದೀಗ ನಾವು ತಂದೆ ತಾಯಿಯನ್ನ ಪ್ರೀತಿಸುತ್ತೇವೆ ಆಗ ಅದನ್ನ ಸ್ನೇಹ ಅಂತ ಕರೆಯುವುದಿಲ್ಲ ನನ್ನ ತಂದೆ ತಾಯಿ ಮಾತ್ರ ನನ್ನ ಬಹಳ ಅಂತ ಪ್ರತಿ ಹೇಳ್ತೇವೆ ತಂದೆ ತಾಯಿ ಪ್ರತಿ ನಮಗೆ ಗೌರವ ಇದೆ ಅಂತೇಳಿ ಆ ಎತ್ತರವನ್ನ ತಿಳಿದು ಪ್ರೀತಿಸುವುದಕ್ಕೆ ಭಕ್ತಿಯ ಗೌರವ ಅಂತೇವೆ ನಮ್ಗಿಂತ ಚಿತ್ತವರನ್ನ ಪ್ರೀತಿಸುತ್ತೇವೆ ನಾವು ನಮ್ಮ ಹತ್ತರನ್ನ ವಿದ್ಯಾರ್ಥಿಗಳನ್ನ ನಮ್ಮ ಕಣ್ಣು ಮುಂದಿರಿ ಹುಡುಗರನ್ನ ನಾವು ಪ್ರೀತಿಸುತ್ತೇವೆ ಅದನ್ನು ನನ್ನ ಮಗನ ಹಕ್ಕ ತುಂಬಾ ಸ್ನೇಹ ನನ್ನ ತಪ್ಪನ ಹೋಗಿಲ್ಲ ನನ್ನ ಅಪ್ಪನ ಹಕ್ಕ ನಡುವೆ ಅತಿ ಸ್ನೇಹ ತಪ್ಪು ಅಲ್ಲಿ ನಡುವೆ ಮಗನ ದೊಡ್ಡವರಿಗೆ ವಾತ್ಸಲ್ಯ ದೊಡ್ಡವರ ಬಗೆ ಚಿತ್ರವರಿಗೆ ದೊಡ್ಡವರು ಸಮಾನ ಸ್ನೇಹ ಈ ಸ್ನೇಹಕ್ಕೆ ಹೋಳ ಹೆಸರು ಬಳಕೆ ದೊಡ್ಡವರೊಳಗೆ ಸ್ನೇಹ ದೊಡ್ಡವರ ಬಗೆ ತೋರಿಸುವ ಪ್ರೀತಿಗೆ ಸ್ನೇಹ ಅದು ಗೌಳ ಅದಕ್ಕೆ ಇನ್ನೊಂದು ಹೆಸರು ಭಕ್ತಿ ಅದರ ಭಕ್ತಿ ಅನ್ನೋದು ಪ್ರೀತಿಯ ಇನ್ನೊಂದು ಮುಖ ಅದು ಅಧಿಕಾರ ದೊಡ್ಡದಾರ ಭಕ್ತಿಯಾಗುತ್ತೆ ಅಧಿಕಾರ ಸಿಕ್ಕದಾರ ವರ್ತಲ್ಲಿ ಆಗುತ್ತೆ ಪ್ರಮಾಣಸ್ಕಂದರಲ್ಲಿ ಸ್ನೇಹಿತರಿಂದ ನಾವು ಒಂದು ವಸ್ತುವಿನ ಎತ್ತರವನ್ನು ಕಂಡಾಗ ಅದರ ಮಹತ್ವದ ಧ್ಯಾನ ಬಂದಾಗ ಆ ಮಹತ್ವದ ವಸ್ತುವಿನ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಬರ್ತದೆ ಪ್ರೀತಿ ಬಂದ್ರೆ ಅದು ಬುಕ್ತಿ ನಾವು ಯಾವುದಾದ್ರೂ ಮಹತ್ವವನ್ನು ತಗೊಂಡಿದ್ದೇವೋ ಅದರ ಲಿಮಿಟೇನ್ಸ್ ಇಲ್ಲದ ಅದರ ಬಗ್ಗೆ ಅಂತಹ ಇದ್ದು ಪ್ರೀತಿ ಹೊಂದೆ ಅದೇ ವೈರಾಧ್ಯ ವೈರಾಗ್ಯ ಅಂತಂದ್ರೆ ಯಾವುದೇ ಒಂದು ಪಲಾಯನವಾದ ಅಲ್ಲ ಹೀಗೆ ಒಂದು ಮಾತಾಡ್ತಾರೆ ಪ್ರಶ್ನೆ ಪದ್ಮಪತ್ರಮತಿ ಹೇಗೆ ಹೇಳಿದ್ರೆ ವೈರಾಗ್ಯ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಅಲ್ಲ ನಿಜವಾದ ವೈರಾಗ್ಯ ಅಂದ್ರೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಡಿಟ್ಯಾಚ್ಮೆಂಟ್ ವೈರಾಗ್ಯ ಅಂದ್ರೆ ಅಟ್ಯಾಚ್ಮೆಂಟ್ ಒಂದು ಒಟ್ಟನ್ನು ಚೆನ್ನಾಗಿ ಪ್ರೀತಿತ್ತು ಆರೋಪ ಇದಾಗ ಅದನ್ನು ತೆರೆದು ಎನ್ನು ಹಾಕಿ ಬಿಡುಕುವುದಲ್ಲ ಇದ್ದಾಗ ಚೆನ್ನಾಗಿ ಅದನ್ನು ಪ್ರೀತಿಸು ಅಡುಗಿತು ಇಲ್ಲದ ತಲೆಗಿಳಿಸಿಕೊಳ್ಳಬೇಡ ಜಿ ಈಸ್ ವೈರಾಖ್ಯ ಅದರಿಂದ ಅದನ್ನ ಪದ್ಮಪತ್ರ ನಿವಾಮ ಸಾಂತ್ರ ಹೇಗೆ ಇರಬೇಕು ಅಂದ್ರೆ ನೀವು ವೈರಾಖ್ಯವನ್ನು ತುಂಬ ಮನೆಗೆ ತೋರಿಸಬೇಡ ಇಲ್ಲೇ ಇರಬೇಕು ಇರದಂತೆ ಇರಬೇಕು ಈಸಬೇಕು ಇದ್ದು ಜಯಿಸಬೇಕು ಓದಿ ಹೋಗಿ ಜಯಿಸೋದಲ್ಲ ಈಸಬೇಕು ಇದ್ದು ಜಯಿಸಬೇಕು ಅಂತಾರೆ ಅದರಿಂದ ಇದನ್ನೇ ನಾನು ಹೇಳಿದೆ ಅಟ್ಯಾಚ್ಮೆಂಟ್ ವಿಟ್ಯಾಚ್ಮೆಂಟ್ ಈಸ್ ವೈರಾಖ್ಯ ಅಂದ್ರೆ ಪದ್ಮಪತ್ರ ಪದ್ಮ ಕಮಲ ನೀರಿನಗಿರುತ್ತೆ ನೀವೆಷ್ಟು ನೀರು ಹೋಗಿದರೂ ಅದನ್ನ ಅಂಟಿಕೊಳ್ಳುವುದಿಲ್ಲ ಜಾರಿ ಹೋಗುತ್ತೆ ಆದರೆ ಅದನ್ನ ನೀರು ಅಂಟಿಕೊಳ್ಳುವುದಿಲ್ಲ ಎಲೆ ಅಂತ ನೀರಿನಿಂದ ಮೇಲೆ ಹೋಗುತ್ತೆ ನೀರಿನಲ್ಲೇ ಇರಬೇಕು ನೀರನ್ನು ಅಂಟಿಸಿಕೊಳ್ಳಬಾರ ಇದು ತರಕಾರಿ ಕೃಷ್ಣ ಅಧರ ವೈರಾಗ್ಯ ಅಂತ ಇರ್ತಾರೆ ಅದ್ರ ಸಂಸಾರ ಇರೋವ್ಯ ಅಂತ ಕಾರಿಗೆ ಹೋಗುವುದು ಜನ ಪ್ರಮಾಣವಾಗ್ತಾರೆ ವೈರಾಗ್ಯ ಅನ್ನೋದಿಲ್ಲ ಬದುಕಿನ ಜತೆಗೆ ಹೊರಾರು ಬದುಕಿನಲ್ಲೇ ಇದ್ರೂ ಅದನ್ನು ಹಚ್ಚಿಕೊಳ್ಳಲೇ ಬದುಕು ಅಂತ ಆದರೆ ಅದನ್ನ ಪೂರ್ತಿಯಾಗಿ ಹೊರಕು ಅಂಟಿಸಿಕೋದಿಲ್ಲ ಜೀವನವೇ ಸರ್ವಸ್ವ ಅಂತ ಮನುಷ್ಯ ಈ ಜೀವ ಇಲ್ಲಿ ಸಿಗತಕ್ಕಂತಹ ಸುಖವೇ ಪರಮಸುಖ ಅದು ಆಚೆಗೆ ಸುಖ ಇಲ್ಲ ಅಂತ ಜ್ಞಾನ ಪಡಿತು ಇದಕ್ಕಿಂತ ವೇದ ಯಾರ ಒಂದು ನಿಜವಾದ ಸುಖ ಇದೆ ಅದು ಯಾವ ಸುಖ ಅಂದ್ರೆ ಕೃಷ್ಣವನ್ನು ಕೈ ಹೇಳ್ತಾ ಸುಖ ದುಃಖ ಅತ್ಯ ಸುಖ ಅಂತ ಸುಖ ಬರುವುದು ಸುಖ ಮತ್ತೆ ಸುಖ ದುಃಖವನ್ನು ವೇದ ಇರುವುದು ನಿಜವಾದ ಸುಖ ಅಂತ ಏಕೆಂದ್ರೆ ಸುಖ ಬರುವುದು ಸುಖ ದುಃಖ ಬರುವುದು ದುಃಖ ಆಗಿರುತ್ತೆ ಸುಖ ದುಃಖ ಬಂದ್ರುತ್ತೆ ನೀವು ಸುಖ ದುಃಖ ಯಾರು ಮೇಲೆ ಇರುವ ಅದು ಎಲ್ಲವೂ ಸುಖವಾಗಿ ಮನುಷ್ಯನ ಟ್ರೈ ಮಾಡು ಜೀವನವನ್ನು ಬೇಸಿಗೆ ಮನುಷ್ಯನ ಟ್ರೈ ಮಾಡು ಹೀಗೆ ಎಳೆಯಂತೆ ಒಂದು ವಸ್ತುವಿನ ಮಹತ್ವ ಗೊತ್ತಿದ್ದದು ಅದರ ಲಿಮಿಟೇಷನ್ಸ್ ಗೊತ್ತಾಗ ಇದು ಇದೆ ಇದರ ಬಗ್ಗೆ ನಾನು ತುಂಬಾ ಹಚ್ಚಿಕೊಂಡು ಏನೂ ಉಪಯೋಗ ಇಲ್ಲ ಅಂತ ಬಿಟ್ಟು ಆಗುವಾಗ ಜ್ಞಾನ ಬಂದ ಪ್ರಪಂಚದ ಬಗ್ಗೆ ಇದ್ದ ಮಹತ್ವ ಬುದ್ಧಿ ಕಮ್ಮಿಯಾಗಿ ಓಹೋ ಈ ಪ್ರಪಂಚ ಅಂದ್ರೆ ಇಷ್ಟೇ ಇದಕ್ಕಿಂತ ಹೆಚ್ಚಿನಲ್ಲಿ ಇಲ್ಲ ಹಾಗೆ ಗೊತ್ತಾಗಬೇಕಾಗಿದ್ದು ಪ್ರಪಂಚವನ್ನು ಅನುಭವಿಸಬೇಕು ಪ್ರಪಂಚವನ್ನು ಬಿಟ್ಟು ಹೋಗುವುದಿಲ್ಲ ರಾಮಕೃಷ್ಣ ಬ್ರಹ್ಮರ ಜೀವನದಲ್ಲಿ ಅವರು ಸುಂದರವಾಗಿ ಎಲ್ಲರಿಗೂ ನಾವು ಉಡುಗೊಳಗೆ ಆಗುವಂತ ಒಂದು ಆಚರಣೆ ಸಿಲುಕಿನ ಹಾಗಿ ಹಾಕಬೇಕು ಮನಸ್ಸಿಗೆ ಒಂದು ಆಲೋಚನೆ ಬಂದ್ರೆ ಅದು ಅರ್ಥ ಇರುತ್ತೆ ಯಾರು ಏನೋ ಒಂದು ಮಾಡೋ ಸಿಗಲೇ ಇಲ್ಲ ಕಡೆ ಎಲ್ಲ ಮಾಡಿ ಆದರೆ ಬಂದೇ ತಿಂಗ್ ಹಾಕಿಲ್ಲ ರಾಮ ಸ್ವಾಮಿ ಕಂಡಿತು ಇದು ಬಹಳ ಅಪಾಯಕಾರಿ ಸಿಂಕಿನ ಹಿ ಹೊಲಿಸಿ ಹಾಕೊಂಡು ಹಾಕೊಂಡು ಮನಸ್ಸಿಗೆ ಹೇಳಿರುತ್ತೆ ಸಿಲುಕಿನ ಹಿ ಹಾಕೋದ್ರೆ ಈಗ ನನಗೆ ಮಾಡಿದೆ ತಿಂಕಿನ ಅಂಗಿಲಿಲ್ಲ ನೋಡಿ ಯಂತ್ರ ಮನಸ್ಸು ಯಾವ್ದನ್ನಾದ್ರೂ ಬಯಸಿದರೆ ಅದನ್ನು ಸಪ್ರೆಸ್ ಮಾಡಿ ಹೊರಗಿನಿಂದ ಕೂತ್ಬಿಡ್ತಾರೆ ಮತ್ತೊಂದು ದಿವಸ ನಾಲ್ಕು ಪಟ್ಟು ಜೋರಾಗಿದ್ದಾರೆ ಅನುಭವಿಸ್ತು ಸಂಸಾರದ ಸುಖವನ್ನ ತಿರಸ್ಕಾರ ಮಾಡಬೇಡ ಅನುಭವಿಸಿ ಅದರ ಲಿಮಿಟೇಷನ್ ತಿಳ್ಕೋ ಅಂತ ಮದುವೆ ವಿವಿಧ ಸಾಂಸಾರಿಕ ಭೋಗಗಳ ಸತ್ಯ ಅಂತ ಎಲ್ಲ ಸಂತಾರದ ಸುಖಗಳನ್ನು ಜೀವನದ ಬಗ್ಗೆ ಸುಖಗಳನ್ನು ಅನುಭವಿಸಿ ಆಮೇಲೆ ಇರತ್ತಿದ್ದ ಅನುಭವಿಸದೆ ವೈದಾಗ್ಯ ಅನುಭವಿಸದೆ ವೈದಾಗ್ಯ ತಾರಿದ್ರೆ ಅದು ವೈರಾಗ್ಯವೇ ಆಗುದಿಲ್ಲ ನಾನು ಎಲ್ಲ ಮಾಡ್ಕೊಂಡೆ ಬೇಕಾದ್ದು ಸರಣೆ ಮನೆ ಅದಕ್ಕೆ ಒಂದು ಕಥೆಯನ್ನು ಮದುವೆ ಮಾಡಿಕೊಂಡಿರೋ ಸಾಯೋ ನನ್ನ ಮದುವೆ ಆಗುದಿಲ್ಲ ನಾನು ಹೇಳುವುದು ಒತ್ತೇ ಆಗಲಿಲ್ಲ ಕೊನೆ ಸಾಯೋವಾಗ್ರು ಅವರು ವಿಭಾಗ್ಯದ ಅವರ ಬ್ರಹ್ಮವಾಗ್ತಾರೆ ಅದಕ್ಕೋಸ್ಕರ ಮರ ಎಕ್ಸ್ಪೀರಿಯನ್ಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅದು ಏನು ಎಂದು ತಿಳ್ಕೊಂಡು ತಿಳ್ಕೊಂಡ ಮೇಲೆ ಇಷ್ಟೇ ಇದಕ್ಕಿಂತ ಹೆಚ್ಚಿನ ಇಲ್ಲ ತೋರ್ಕಾದ್ರೆ ಎರಡು ತುಳ್ಕೊಂಡು ಬಂದ್ ಆದ್ರಿಂದ ಈ ಒಂದು ವಸ್ತುಗಳ ಲಿಮಿಟೇಷನ್ ಸುರಿಯೋದು ವೈರಾಗ್ಯ ಅದಕ್ಕಿಂತ ಹೆಚ್ಚಿನ ಒಂದು ಅರಳ ಇದೆ ಅಂತಂದ್ರೆ ಗೌರವ ಇದು ಯಾರಕ್ಕೆ ಕಾರಣವಾದದ್ದು ಜ್ಞಾನ ಹಾಗೆ ಜ್ಞಾನ ಹೆಚ್ಚಿನ ಹಾಗೆ ಭಕ್ತಿ ಮಾತು ಯಾರು ವ್ಯಕ್ತಿಗಳು ಬಳಸಲಾಗೆ ಜ್ಞಾನ ಎತ್ತರಕ್ಕೆ ಆಗುವುದು ಸಾಧ್ಯವಾಗುತ್ತೆ ಇದು ಭಕ್ತಿ ಜ್ಞಾನ ವೈರಾಜ್ಯ ಜೀವನ ಬೆಳೆಸಿಕೊಳ್ಳಬೇಕಾದ ಮರುಮುಟಗಳು ಭಕ್ತಿ ಭಗವಂತನಲ್ಲಿ ಕೃಷ್ಣ ಮುಂದೆ ಒಂದು ಹೇಳ್ತಾನೆ ಅಧ್ಯಾಯದಲ್ಲಿ ಮನುಷ್ಯನಲ್ಲಿ ಇರಬೇಕಾದಂತಹ ಗುಣಗಳು ಇಪ್ಪತ್ತು ಗುಣಗಳನ್ನು ಹೇಳ್ತಾರೆ ಅದು ಅದನ್ನೆಲ್ಲವನ್ನು ನಾವು ಹೇಳುತ್ತೆ ರಿವರ್ಸು ಸಾಧ್ಯ ಗುಣ ಏನು ಗೊತ್ತೋ ಮೈಜ ಅನನ್ಯ ಯೋಗಿಯನ್ನು ಭಕ್ತಿಜಾರಿಯಿಂದ ನೀವು ಜೀವನದಲ್ಲಿ ಏನು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡರೂ ಕೂಡ ಎಲ್ಲ ಹಿಂದೆ ಜ್ಞಾನ ಶಕ್ತಿ ಆಗಿರತಕ್ಕಂತಹ ಭಗವಂತನ ಅರಿವು ಇದ್ರೆ ಇದ್ರೆ ಆ ಎಲ್ಲ ಗುಣಗಳು ಅರ್ಥ ಇವರು ಮುಖ್ಯರಾಮ ಆನಂದ ಯೋಗಿಯರ ಭಕ್ತಿ ಭಗವಂತನಲ್ಲಿ ದಾನವಾದಂತಹ ಭಕ್ತಿಯನ್ನು ಬೆಳೆಸಿಕೊಳ್ಳುವಂತ ಇದೇ ತೊಂದರೆ ಆಗೋದಿಲ್ಲ ಅದು ಯಾಕೆ ಅಂತ ನೋಡೋಣ ಸ್ವಲ್ಪ ಸಣ್ಣ ಯಾಕೆ ಕೃಷ್ಣ ಭಗವತ್ ಭಕ್ತಿ ಅಷ್ಟು ಒತ್ತು ಕೊಡ್ತಾನೆ ಅಂದ್ರೆ ಎಷ್ಟೋ ಭಕ್ತಿ ಆಗ್ತದೇ ಆ ಶಕ್ತಿಯ ಆಮೇಲೆ ಗುಣ ಜ್ಞಾನತ್ವೇ ಪ್ರವೇಶ ಪರಂಪರ ಅದೇ ದರ ಭಕ್ತಿಯೊಂದೇ ಆರ್ಯ ಪರಿಣೆ ಎಂದರೆ ಅಂದರೆ ಏಕಭಕ್ತಿಯಲ್ಲಿ ವಿಶಿಷ್ಯತೆ ನನಗೆ ಭಕ್ತ ಪುನಶ್ಶಿತಿ ಎಷ್ಟು ಕಡೆ ಹೇಳ್ತಾನೆ ಇದು ಯಾಕೆ ಈ ಒತ್ತು ಕೊಡ್ತಾನೆ ಕೃಷ್ಣ ಸಾಮಾನ್ಯ ಲೌಕಿಕ ಜೀವನದಲ್ಲಿ ತರ್ಪಾಗುವುದಿಲ್ಲ ಅದಕ್ಕೆ ಒಂದು ಸಣ್ಣ ದೃಷ್ಟಾಂತ ನಾ ಅಂದೆ ಹೇಳ್ತಾ ಇದ್ದೇನೆ ಅದರ ಪೂರ್ತಿ ವಿವರಣೆ ಅಲ್ಲ ಒಂದು ಚಿಕ್ಕ ವಿವರಣೆಯಿಂದ ನಾವು ಅದರ ಅರ್ಥವಿಟ್ಟು ಹೇಳಿ ಪ್ರಯತ್ನಿಸೋಣ ಇವಾಗ ಸಾಮಾಜಿಕ ಜೀವನ ನಮ್ಮ ಅಕ್ಕಪಕ್ಕದವರ ಜೊತೆಗೆ ಪ್ರಾಮಾಣಿಕವಾಗಿ ಬರ್ಕೊಳ್ಳುವುದು ಇನ್ನೊಬ್ಬರ ದುಡ್ಡನ್ನು ವಯಸ್ಸೇರುವುದು ಸೂರ್ಯ ಹೇಳದೇ ಇರುವುದು ಕರಿಯೇ ಇರುವುದು ಇವೆಲ್ಲ ಸಾಮಾಜಿಕ ಧರ್ಮಗಳು ಚಿತ್ರಕ್ಕೆ ಹಾಕಲ್ಲ ಪ್ರಾಮಾಣಿಕ ಇನ್ನೊಬ್ಬರ ದುಡ್ಡು ಇನ್ನೊಬ್ಬರಿಗೆ ಮತ್ತೆ ಮಾಡಿ ಸುಳ್ಳು ಹೇಳದೆಲ್ಲ ಮತವನ್ನು ಹೇಳಿ ತಿದ್ದು ಹಾಕಲ್ಲ ದೇವರು ಧ್ಯಾನ ಹಾಕಬೇಕು ಅಂತ ಈ ಸಾಮಾಜಿಕವಾಗಿರತಕ್ಕಂಥ ಅಕ್ಕಪಕ್ಕದವರ ಜತೆಗೆ ನಮ್ಮ ನಡಕ್ಕೆ ಪ್ರೀತಿಪೂರ್ಣವಾದ ವಿಶ್ವಾಸಪೂರ್ಣವಾದ ಹಣತೆ ಈ ಸಾಮಾಜಿಕ ಧರ್ಮ ಉಂಟಲ್ಲ ಇದು ಹೊರದಾಂಗ ರಿಲೇಷನ್ಶಿಪ್ ರಿಪ್ ಅಂದ್ರೆ ಈ ಕಡೆ ತನಕ ಒಂದು ಅಡ್ಡಗೆರೆ ಆಮೇಲೆ ಬಗ್ಗೆ ನಮ್ಮ ಹೆಚ್ಚಾಗಿ ವರ್ಕಲ್ ರಿಲೇಷನ್ ಬಿಟ್ ಅಂಡ್ ಗಾರ್ಡ್ ಅದು ವರ್ಟಿಕಲ್ ಲೈನ್ ಈ ಹೊರಜಾಂಟಲ್ ರಿಲೇಷನ್ಶಿಪ್ ಮಾತ್ರ ಇದನ್ನ ಸಾಕು ಅಂತ ಅನ್ನೋದಾರ ಸುಮ್ಮನೆ ಯೋಚನೆ ಮಾಡಿ ಇದು ಅಡ್ಡಗೆರೆ ಈ ಒಂದು ಗೆರೆ ಮಾತ್ರ ಸಾಕು ವರ್ಟಿಕಲ್ ಲೈನ್ ಬೇಡ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಗಾರ್ಡ್ ಪೊಲೀಕಲ್ ಲೈನ್ ಬೇಡ ಈ ವರ್ಟಿಕಲ್ ಲೈನ್ ಇದು ಬಿಡಿ ಈ ಗೆರೆ ಮಾತ್ರ ಹಾಕಿ ಮಕ್ಕಳ ಹತ್ರ ಕೇಳಿದ್ರೆ ಏನಿದೆ ದಿಸ್ ಇಸ್ ಮೈನಸ್ ಪಾಯಿಂಟ್ ಪಾಯಿಂಟ್ ಜೀವನದಲ್ಲಿ ಒಂದು ಮೈನಸ್ ಪಾಯಿಂಟ್ ಇದು ಅದಕ್ಕೆ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಆರ್ ಒಂದು ಗೆ ಇದು ಜೀವನ ಅಲ್ಲ ಅದು ಕುಳಿತು ಚಿಹ್ನೆಯಾಯಿತು ಇರೋದು ಕೂಡ ಏನು ಕೂಡಿತು ಏನು ವಿಶೇಷ ನೋಡಿ ನಾವು ಏನ್ ಹೇಳ್ತೇವೆ ಈ ಸಾಮಾಜಿಕ ಧರ್ಮ ಸಾಕು ನೆರೆ ಕಡೆ ಪ್ರೀತಿ ವಿಶ್ವಾಸ ಪ್ರಮಾಣತೆ ಕರಿಹಿಡೆಯುವುದು ಸುಳ್ಳು ಹೇಳದಿರುವುದು ಸಾಕು ಯಾಕೆ ಸಾಕು ಇದು ಸಾದು ಕೆಲಸ ಸುಳ್ಳು ಹೇಳಬಾರದು ಯಾಕೆ ಸುಳ್ಳು ಹೇಳಬಾರದು ನಿಮ್ಮ ಹತ್ರ ಯಾರೋ ಸುಳ್ಳು ಹೇಳಿದೆ ನನ್ನ ಗಂಡು ಹೋಗು ಏನು ನನಗೆ ಇದರ ಬಗ್ಗೆ ಏನು ದುಃಖ ಇಲ್ಲ ನನಗೆ ಏನೋ ಮಾತಾಡೋದು ಬಿಡುತ್ತೋ ನನ್ನ ಹತ್ರ ಯಾರೋ ಸುಳ್ಳು ಹೇಳಿ ನನಗೆ ಮೋಸ ಮಾಡಬಾರದು ಅಷ್ಟೇ ಆದರೆ ಹಾಗೆ ಹೇಳಿ ನೀವು ಯಾರ ಹತ್ರ ಬೇಕಾದ್ರೂ ಸುಳ್ಳು ಹಿರಿ ನನ್ನ ಹತ್ರ ಮಾತ್ರ ಸುಳ್ಳು ಹೇಳುವಂತ ಹೇಳಿದ್ರೆ ನಡೆಯುತ್ತೋದ ಅದಕ್ಕೋಸ್ಕರ ನನ್ನ ಸ್ವಾರ್ಥವನ್ನ ನಮ್ಗೆ ಉಳಿಸ್ ಮಾಡ್ತೇನೆ ಯಾರ ಹತ್ರ ಸುಳ್ಳಿ ಯಾರು ಸುಳ್ಳಿ ಹೇಳ್ಬಾರ್ದು ಐಎಂ ಸೇಫ್ ಯಾರ ಹತ್ರ ಯಾರು ಸುಳ್ಳು ಅಂತ ಉದ್ದೇಶೋ ಯಾರೋ ಯಾರು ಸುಳ್ಳಿ ಹೇಳ್ಬಾರ್ದು ಅಂತಲ್ಲ ನನ್ನ ಹೇಳಬಾರದು ನನ್ನ ಸ್ವಾರ್ಥವನ್ನ ನನ್ನ ಜನರೈಸ್ ಮಾಡ್ತೇನೆ ಯಾರ ಹತ್ರವೂ ಯಾರು ಸುಳ್ಳ ಹೇಳಬಾರ್ದು ಅದನ್ನ ನನ್ನ ಹತ್ರ ಯಾರು ಸುಳ್ಳು ಐ ಎಂ ಸೇಫ್ ಕದಿಯಬಾರದು ಯಾರ ಮನೆ ಯಾರ ಕನ್ನಾಗಿ ನನ್ನ ಗಂಡಿಗೆ ಹೋಗೋದು ಏನಾಗುವುದು ನನಗೆ ಕೆಲವೊಡಕ್ಕೆ ಯಾರ ಮನೆ ಕನ್ನಾಗಿ ಸುದ್ದಿ ಸುದ್ದಿ ನೋಡ್ ಅಂತ ಕೊಡಿದಾರೆ ಅಂತ ಇನ್ನೊಬ್ಬರ ಮನೆ ಹೊತ್ತು ಇನ್ನೊ ವ್ಯಾಪಾರ ಮಾಡಿದ್ರೆ ಮತ್ತೊಬ್ಬ ದುಃಖ ಆಗುತ್ತೆ ನೋಡುವ ಬಟ್ ಆಗ ನನಗೇನಾದಿ ನಿಮ್ಮ ಮನೆ ಕರವಾಗಲ್ಲ ನನ್ನ ಮನೆಗೆ ಕಳ್ಳಬಾರದು ನನ್ನ ಹೊತ್ತು ಲೇಫ ಆಗಬೇಕು ಹಾಗೆ ಕಾರ್ಯ ಯಾರ ಮನೆಗೆ ಕಾಲು ಯಾವನೆ ವಿಚಾರ ನನ್ನ ಮನೆ ಮಾತಾರೆ ಭಾವ ಕಳ್ಳ ಹಾಕ ನಿಮ್ಮ ಗೊತ್ತಾಗೆ ನಾವು ಮುಖವಾದ ಹಾಕಿ ಬದುಕಿಂತ ಸಮಾಜದಲ್ಲಿ ಅತ್ಯಂತ ಸುಲಭವಾಗಿರಬೇಕು ಅದೇ ನಾನು ಯಾರಿಗೂ ಗೊತ್ತಾಗದ್ಯೂ ಸಾಧ್ಯ ಈ ಭಾವ ಬಂದಾಗ ಒಂದು ಜೊತೆಗೆ ಒಂದು ವರ್ಷಗಳ್ಬೇಕು ಅವನು ಏಗ ಎಲ್ಲರಿಗೆ ತಾನೇನು ಎಲ್ಲಿ ಮುಚ್ಚಿಟ್ಟು ಕನ್ನಡ ನಿ ಯಾರು ಗಣದಲ್ಲಿ ತಿನ್ನಬೇಕು ಅಂದಾಗ ಎಲ್ಲ ಪಂಡಿತ ತಿಂದು ಬಂದರು ಹಾಗೆ ತಂದ್ರು ಯಾಕೆಂದ್ರೆ ಯಾರು ಕಾರಣದಲ್ಲಿ ಜಾಗ ಇದೆಯೇ ಓಹ್ ನಾನು ಮುಚ್ಚಿಟ್ಟು ಸುಳ್ಳು ಹೇಳದರೆ ನಾನು ಯಾರಿಗೂ ಒತ್ತಾಳದ ದಿಕ್ಕಗಿರ ಯಾಕಂದ್ರೆ ನನ್ನೊಳಗೆ ಒಬ್ಬ ಅಂತರಿಯಾನೆ ಅದನ್ನು ನೋಡ್ತಾ ಇದ್ದೇನೆ ಇಡೀ ವಿಶ್ವದಲ್ಲಿ ಭಗವಂತ ನೋಡ್ತಾ ಇದ್ದಾನೆ ಈ ಭಗವತ್ ಪತ್ನಿಗೆ ಬಂದಾಗ ನಮಗೆ ಪಾಪ ಮಾಡುವುದು ಕಷ್ಟ ಆಗ ಈಗ ದೇವರಲ್ಲಿ ನೋಡೋಣ ನಿದ್ರೆ ಮಾಡಿರುತ್ತೆ ನಾವು ತಿಳಿಗೆಯನ್ನು ಕಟ್ಟಿ ದೇವರ ದೇವರ ಪ್ರತಿಮೆಯನ್ನು ಕಟ್ಟಿ ಗಟ್ಟಿಯಾಗಿ ಹಾಳ ಹಾಕಿ ದೇವರ ಮನೆಗೆ ಬೀಳ ಹಾಕಿ ಮಾಡಿ ನೋಡೋಣ ಈ ವಿಶ್ವವನ್ನ ನೋಡತಕ್ಕಂತಹ ವಿಶ್ವಶಕ್ತಿ ಅರಿವು ನಲ್ಲಿ ಇಲ್ಲ ಇದ್ದಾಗ ನಮ್ಮ ಎಲ್ಲ ಧರ್ಮಾಚರಣೆಗಳು ಸ್ವಾರ್ಥವೇ ನಿಜವಾದ ಧರ್ಮ ಧರ್ಮ ಆಗಬೇಕಾಗಿದೆ ಪ್ರಾಮಾಣಿಕತೆ ತುಂಬಬೇಕಾಗಿದೆ ಈ ವರ್ಗದಲ್ಲ ಇದೆ ಅದನ್ನು ಕೃಷ್ಣ ಹೇಳ್ತಾರೆ ಭಗವಂತನ ಎದ್ದರ ಇಲ್ಲದೆ ಇದ್ರೆ ನಿನ್ನ ಯಾವ ಧರ್ಮಕ್ಕೂ ಅರ್ಥ ಇಲ್ಲ ಈ ಕೂಡ ಚಿಹ್ನೆ ಧನ ಚಿಹ್ನೆ ಅದನ್ನು ನೀವು ನಮ್ಮಲ್ಲಿ ಈ ಕೂರಿಸುವಿಗೆ ಮತ್ತೆ ಬಿಡುತ್ತಿರುವ ಒಂದು ರೀತಿ ನಾಲ್ಕು ಅದು ಸುತ್ತಿಗೆ ಆಯಿತು ಎಂತಹ ಅದ್ಭುತವಾದ ದಿನ ಒಂದು ಸಂಕೇತ ಅದು ಭಗವಂತನಿಗೂ ಜೀವನಿಗೂ ಇರುವ ಸಂಬಂಧ ಸಮಾಜದ ಜೊತೆಗೆ ನಮಗೆ ಇರುವ ಸಂಬಂಧ ಅದರ ಜೊತೆಗೆ ಆ ಸಂಬಂಧಕ್ಕೆ ಸಾಮಾಜಿಕ ಸಂಬಂಧಕ್ಕೆ ಪುನಃ ಕೆಳಗೆ ಇಟ್ಕೊಡುತ್ತೆ ಭಗವಂತನಿಗಿರುವ ಸಂಬಂಧ ಗಮನ ಕೊಡುತ್ತೆ ಅಂದ್ರೆ ನಮ್ಮ ಭಗವತ್ ಪ್ರಜ್ಞೆ ನಮ್ಮ ಅಧ್ಯಾತ್ಮ ಸಮಾಜಕ್ಕೆ ಜೀವನಕ್ಕೆ ಹೊಂದಿಕೊಂಡಿರಬೇಕು ಅದಕ್ಕೆ ವಿಮುಖವಾಗಿರಬಾರದು ಹಾಗೆ ನಮ್ಮ ಸಮಾಜ ಪ್ರಜ್ಞೆ ಅದು ಅಧ್ಯಾತ್ಮಕ್ಕೆ ಹೊಂದಿಕೊಟ್ಟಿರ್ಬೇಕು ನಮ್ಮ ಅಧ್ಯಾತ್ಮ ಪ್ರಜ್ಞೆ ಸಮಾಜಕ್ಕೆ ಹೊಂದಿಕೊಂಡಿರಬೇಕು ಅಸಾಮಾಜಿಕವಾದ ಅಧ್ಯಾತ್ಮವಾದಿ ಆಗಬೇಡ ಅಥವಾ ಅಧ್ಯಾತ್ಮ ವಿರೋಧಿ ಆದ ಸಮಾಜವಾದಿ ಆಗಬೇಡ ಇದು ಸ್ವರ್ತೀಕ ಚಿಹ್ನೆ ನಮಗೆ ಹೇಳ್ತಕ್ಕಂಥ ನೆಲಕು ಗೆರೆ ಇದೆ ನೇಲು ಜೀವನದ ಉದ್ದಮ ಕೂಡ ಇರಲಿ ಆದರೆ ಅಶಾಕಂ ಈ ಕೆಳಗಿನ ಜೀವನ ಮರೆತು ನೆರಕ್ಕೆ ಇದು ಎರಡನ ಬ್ಯಾಲೆನ್ಸ್ ಮಾಡ್ತೀವಿ ಸ್ವತಿ ಕಚಿಹಿ ಇದು ಜ್ಞಾನ ಭಕ್ತಿ ವೈರಾಗ್ಯ ಈಗರ ಜೊತೆ ಇನ್ನೊಂದು ಕ್ವಾಲಿಟಿ ಇದೆ ಕೂಡ ಭಕ್ತಿ ಜ್ಞಾನಕ್ಕೆ ವೈರಾಗ್ಯಂ ನಾಲ್ಕನೇದು ಪ್ರಜ್ಞ ನೋಡಿ ಜ್ಞಾನ ಮತ್ತು ಪ್ರಜ್ಞಾ ಅನ್ನೋದು ಬೇಗನೆ ಹೇಳ್ತಾರೆ ಜ್ಞಾನ ಅಂತಂದ್ರೆ ಓದಿನಿಂದ ನಾವು ಪಡೆದಂತ ಅರಿ ಪ್ರಜ್ಞೆ ಒಂದು ಬೇರೆ ನಾವು ಎಷ್ಟು ಓದಿದ್ರು ಕೂಡ ಯಾವುದನ್ನು ಹೇಗೆ ವ್ಯವಹರಿಸಬೇಕು ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಅಥವಾ ಸಮಸ್ಯೆ ಬಂದಾಗ ಅದಕ್ಕೆ ಏನೋ ಸೊಲ್ಯೂಷನ್ ಅಂತ ತೆಗೆದು ಹೊಳೆಯೋದಿಲ್ಲ ತುಂಬಾ ಓದಿರುವುದು ಕೈಗಾರು ಸಮಯ ಸ್ಫೂರ್ತಿ ಬಂದ ಆ ಸಂದರ್ಭಕ್ಕೆ ತಕ್ಕಂತೆ ವಿಷಯಗಳು ಹೊಳೆಯೋದು ಪ್ರಾಬ್ಲಮ್ ಬಂದಾಗ ಹೋಗೋ ಸಾಲ್ವ್ ಇಟ್ ಅನ್ನ ಸಲ್ಯೂಷನ್ ಇದಕ್ಕೆ ಪ್ರಜ್ಞೆ ಅಂತ ಪ್ರಜ್ಞಾವಂತರೇ ಜ್ಞಾನ ಇದೆ ಜ್ಞಾನಿಯ ಪ್ರಜ್ಞೆ ತುಂಬಾ ಬೇಗ ಏನು ಸ್ವಾಮಿ ಪ್ರಜ್ಞೆಯ ನಡ್ಕೊಳ್ತೀರ ಪ್ರಜ್ಞೆ ಅಂದ್ರೆ ಅದು ಒಂಥರ ಇನ್ಕ್ಯೂಷನ್ ಸ್ಫೂರ್ತಿ ಸಮಯಕ್ಕೆ ಸಂದರ್ಭಕ್ಕೆ ಬೇಕಾದ ಹಾಗೆ ವಿಷಯ ಸ್ಫುರ ಆಗುವೆ ತಿಳದೇ ಇದ್ರೆ ಜ್ಞಾನ ಇರುತ್ತೆ ಭಗವದ್ಗೀತೆ ಹದಿನೆಂಟು ಅಧ್ಯಾಯವನ್ನು ಇಡೀ ಶಿವಮಾನ ಓದುತ್ತೇವೆ ನಾವು ಆದ್ರೆ ಮಾತನಾಡುವಾಗ ಅದು ಯಾವ ಶ್ಲಾಘ ಇದ್ರೆ ಜ್ಞಾನಕ್ಕೆ ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರೆ ಅದು ತಿಳಬೇಕಾದಾಗ ಭವ್ಗೀತೆಯಲ್ಲಿ ಏನೋ ಉಂಟ್ರೋ ಅದು ರೊಟ್ಟಿಯಲ್ಲಿ ಬಾಯ್ ಬಡದಂತ ಹೇಳುತ್ತೆ ಹೊಟ್ಟೆಯಲ್ಲಿ ಬಾಯ್ ಬಡದು ಬಗ್ಗೆ ರೊಟ್ಟೆಯಲ್ಲಿ ಕೊಟ್ಟರೆ ಜ್ಞಾನ ಅಲ್ಲ ತಿಳಿದದ್ದನ್ನ ಸಮಯಕ್ಕೆ ಬಳಸತಕ್ಕಂತಹ ಇಂಟ್ಯೂಷನ್ ಯಾವ ಸಂದರ್ಭದಲ್ಲಿ ಏರ್ಬೇಕು ಅದು ಮನಸ್ಸಿನಲ್ಲಿ ಸ್ಫೋರಣಿ ಪ್ರಜ್ಞಾ ಅಂದ್ರೆ ಇಂಡ್ಯೂಷನ್ ಆ ಇಂಟ್ಯೂಷನ್ ಕೆಲಸ ಮಾಡಿದ್ರೆ ಇಂದಲೇತು ಏನೂ ದೇವ ಇಲ್ಲ ಅದು ಬೇಕು ಒಂದು ಭಕ್ತಿ ಜ್ಞಾನ ವೈರಾಜ್ಯ ಪ್ರಜ್ಞಾ ಐದನೇದು ಇಂಟ್ಯೂಷನ್ ನಿಂದೋ ನಾಗಿರುವಂತಹದ್ದು ಮೇಧಾಂತ ಮೇಧ ಅಂದ್ರೆ ನಾವು ಏನನ್ನ ತಿಳ್ಕೊಂಡಿದ್ದೇವೋ ಓದಿದ್ದೇವೋ ಅದರ ಸ್ಮರಣಶಕ್ತಿ ಅದರ ತಲೆಗೆ ಇಟ್ಟುಕೊಳ್ತಕ್ಕಂಥ ಶಕ್ತಿ ಇದು ಬಹಳ ಅಪೂರ್ವವಾಗಿರತಕ್ಕಂಥ ನಾನು ಇದರ ಬಗ್ಗೆ ಹೇಳಿದ್ದೆ ಸ್ಮರಣಶಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಬಾಹ್ಯ ಸಾಧನಗಳನ್ನು ಬಳಸಿ ಒಳಗಿನಿಂದ ಎಲ್ಲವನ್ನೂ ನೆನಪಿಟ್ಟುಕೊಳ್ಳತಕ್ಕಂಥ ಶಕ್ತಿ ನಮ್ಗೆ ಮೆಮೊಡಿ ಶೆಲಿಗೆ ಇದೆ ಅದನ್ನೇ ಚಿತ್ತ ನಾನು ನಿರ್ವಹಿಸಲಾಗಿದೆ ಚಿತ್ತೆ ಅದು ನಾವು ಏನು ಕೇಳಿದ್ರೂಕಾರ್ಡ್ ಮಾಡಿ ಒಳಗಿದುಕೊಳ್ಳುತ್ತೆ ಮತ್ತೆ ಮಟನ್ ಹೋಗಿದೆ ಕ್ಯಾಸೆಟ್ ಒಳಗಿದೆ ಬಟನ್ಗೆ ಹೋಗಿಲ್ಲ ಅಷ್ಟೇ ಆ ಕ್ಯಾಸೆಟ್ ಕ್ಲೈ ಮಾಡ್ತಾರೆ ಬಟನ್ ಇರಬೇಕಲ್ಲ ಬಟನ್ ಎಲ್ಲಿ ಗೊತ್ತಿಲ್ಲ ಇದು ಒಂದು ದುಷಿಯಿಂದ ನಮಸ್ತೆಗೆ ಏನಾಗಿದೆ ಗೊತ್ತೋ ಒಂದು ಸುಂದರವಾದ ಮನೆ ಇದೆ ಆ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಎಲೆಕ್ಟ್ರಿಸಿಕೇಶನ್ ಆಗಿದೆ ವೈರಿಂಗ್ ಆಗಿದೆ ಕನೆಕ್ಷನ್ ಕೊಟ್ಟಾಗಿದೆ ಬಲ್ಬ್ಸ್ ಇದೆ ಎಲ್ಲ ಇದೆ ಏನು ಮನೆಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳ್ಳ ರಾತ್ರಿ ಹೊತ್ತು ನಾವು ಮನೆಯೊಳಗೆ ಪ್ರವೇಶಿಸಿದ್ದೇವೆ ದೀಪ ಹಾಕುದು ದೀಪ ಹಾಕಬೇಕು ಕಾಣಿದ್ರೆ ಸ್ವಿಚ್ ಹಾಕಬೇಕು ದೀಪ ಹಾಕಿದ್ರೆ ಸ್ವಿಚ್ ಹಾಕುದು ದೀಪ ಬರಬೇಕು ದೀಪ ಬೆಳಕಾಗಬೇಕು ಬೆಳಕಾಗಬೇಕಾಗಿದ್ರೆ ಸ್ವಿಚ್ ಹಾಕಬೇಕು ಸ್ವಿಚ್ ಹಾಕುವುದು ಗುಣಮ್ ಹಾಕಿದ್ರೆ ಬೆಳಕು ಬೆಳಕೆ ಸ್ವಿಚ್ ಕಾಣುವುದಿಲ್ಲ ಸ್ವಿಚ್ ಕಾಣದ್ರೆ ಬೇಕಾಗುತ್ತೆ ಇದು ಯಾವ ಪ್ರಾಕಿದ್ರೆ ಬೆಳಕು ಸ್ವಿಚ್ ಹಾಕಿದ್ರೆ ಸ್ವಿಚ್ ಕಾಣ್ ಬೆಳಗಾಗ ಸ್ವಿಚ್ ಕಾಣೋಲ್ಲ ಸ್ವಿಚ್ ಕಾಣದ್ರೆ ಬೇಕಾಗಲ್ಲ ಇದೆ ದಿಸ್ ಈಸ್ ಲೈಕ್ ಬೆಳಗಿನ ಸ್ವಿಚ್ ಅನ್ನು ಹರಡುತ್ತಾ ಕೆಲವರಿಗೆ ಕೆಲವೊಂದು ಆನ್ಸರು ಹೀಗೆ ಎಲ್ಲಿ ಸಿಬಿಡುತ್ತೆ ಒಮ್ಮೆ ಹಾಕುತ್ತೆ ಒಮ್ಮೆ ಸ್ವಿಚ್ ಸುತ್ತ ಕೈವಾಗ್ತಾ ಇದ್ದಾರೆ ಸ್ವಿಚ್ ಬಂದ್ಬಿಟ್ಟು ಎಲ್ಲ ಸಿಕ್ತಾ ಕೆಲವರಿಗೆ ಅಡ್ವಾನ್ಸ್ ಸೋಲ್ಸ್ ಅವರು ಬೆಳಕಾಗಬೇಕು ಅಂತ ಬಯಸ್ತಾರೆ ಸ್ವಿಚ್ ಹುಡುಕುತ್ತಾರೆ ಕೈ ಹಾಕ ಸ್ವಿಚ್ ಸಿಕ್ಕಿಬಿಡುತ್ತೆ ಆಗುತ್ತೆ ಬೆಳಕು ಆಗಿದೆ ಕೆಲವರು ಸ್ವಿಚ್ ಹುಡುಕೋದ್ರಲ್ಲಿ ಅವರು ಕೆಲವು ಜೀವನ ಕಾಣ್ಬಿಡುತ್ತೇನು ಮಾಡೋದು ವಿವಿಚ್ೇ ಸಿಗೋದಿಲ್ಲ ಸ್ವಿಚ್ ಒಂದು ಸಿಕ್ಕಿದೆ ಒಳ್ಳೆ ಬೆಳಕು ತುಂಬಿ ಬೆಳಕು ಅಂದ್ರೆ ಎಚ್ಚರ ಎಲ್ಲ ನಾವು ಈವರೆಗೆ ಕೇಳಿದ್ದು ನೋಡಿದ್ದು ಮಾಡಿದ್ದು ಪ್ರತಿಯೊಂದು ಎಂಗೆ ಇದ್ರೆ ಅಲ್ಲಿ ಸ್ಪೀಸರ್ ವಿಜಯ್ ಆದರೆ ಅದನ್ನು ಪ್ಲೇ ಮಾಡಬೇಕು ನಮ್ ಕ್ಯಾಟಗಿರಿ ಸಿಗ್ತಾ ಇಲ್ಲ ಅಂತ ಒಂದು ಕಥೆ ಬಟರ್ ಸಿಗ್ತಾ ಇಲ್ಲ ಪ್ಲೇ ಮಾಡಬೇಕ ಬಟನ್ ಸಿಗ್ತಾ ಇಲ್ಲ ಅಷ್ಟೇ ಎಲ್ಲ ಯಾರು ಹೊರಗಿನಿಂದ ಬರಬೇಕಾಗಿಲ್ಲ ನಾವು ನೂರಾರು ಜನ್ಮಗಳಲ್ಲಿ ಹಾಕಿ ಬರೆದಿದ್ದ ನೂರಾರು ಜನ್ಮದ ಹಾಗೂ ಹೊರಗಿನಿಂದ ಇದೆ ಕೀತಡಲ್ಲಿ ಇದೆ ಸುಪ್ತ ಪ್ರಜ್ಞೆ ಇದೆ ಸಪ್ತಾಂಶ ಲೆವೆಲ್ ಅಲ್ಲಿ ಇದೆ ಅದನ್ನು ಮೇಲೆ ಕೂಡ ಹಾಗೆ ಜಾಗ್ರತಗೊಳಿಸುವುದಿ ಹಾಗೆ ಅನ್ನೋದು ಗೊತ್ತಾಗದಿ ಅದನ್ನ ಬೆಳೆದಿಕೊಳ್ಳೋದಕ್ಕೆ ನಿಧಾಕಿ ಅಂತ ನನ್ನ ಜಾಗೃತಗೊಳಿಸುವುದು ಅದಕ್ಕೆ ನನ್ನ ಅನೇಕ ಮಂದಿ ನನ್ನ ಪ್ರಶ್ನೆ ಮಾಡುವುದು ನಮ್ಮ ಜನರಿಗೆ ಎಲ್ಲ ಸಿದ್ಧವಾದ ರೆಡಿಮೇಡ್ಕೆಲ್ಲ ಯಾರು ಕಷ್ಟಪಟ್ಟಿಗೆ ಕೊಡೋದು ಅನೇಕಗಳು ಅಲ್ಲ ನೀವು ಹೋಗ್ತೀತಿಯ ರೂಪ ಸರ್ಕೊಂಡು ಹಾಗೆ ಹೇಳ್ತೀರಾ ತೀರಿಸಿಕೊಂಡು ಓದಿ ಗೊತ್ತಾಗುದಿಲ್ಲ ಅದು ಯಾರು ಟೆಕ್ನಿಕ್ ಎಲ್ಲ ಕೋರ್ಟ್ ಗೊತ್ತಾ ಇದ್ದೇನೆ ನಾನು ಅಷ್ಟು ಹೇಳಬೇಕಿದ್ದು ನಿಮಗೆ ಐದು ದಿವಸ ಟೆಕ್ ಹಾಗೆ ನೀವು ನನ್ನ ಓದಿ ಬರ್ತೇವೆ ಏನಾದ್ರೂ ಇದ್ದೇನೆ ಹೇಳಿದ್ರೆ ನನಗೂ ಒಂದೇ ಒಂದು ಗೊತ್ತಿಲ್ಲ ನಿಮಗೆ ಫಸ್ಟ್ ಯೂಸ್ ಡಿಸೈರ್ ಟ್ಕೊಳ್ಬೇಕು ನಿಮಗೆ ತೋರಬೇಕು ತೋರಿದ ಮೇಲೆ ನಿಮ್ಮ ಮನಸ್ಸಿಗೆ ಆಟೋ ಸಜೆಸನ್ ಕೊಡಿ ಇದು ಮುಖ್ಯ ಇದನ್ನು ಬರೆಯಬೇಕು ಆಟ ಸಜೆಜೆ ಯಾರಿನ ಯಾವ ಕಾರಣ ಸೋಮಾನೆ ಮನಸ್ಸು ಇದೆ ನೋಟ್ಬುಕ್ ನಲ್ಲಿ ಬರೆಯುತ್ತಿದ್ದ ಸರಿಯಾಗಿ ನೆನಪಿಟ್ಬೇಕು ಯಾವತ್ತು ರೆಫರೆನ್ಸ್ ನೋಟ್ಬುಕ್ ಎಕ್ಸರ್ಸೈಸ್ ಬುಕ್ ಇಂಥದನ್ನ ಬಳಸಬೇಕು ಮನಸ್ಸಿಗೆ ಸಜೆನ್ಸ್ ಇದನ್ನು ಬರೆಯಬೇಡ ಅಂತ ನನಗೆ ರಿಕ್ವೆಸ್ಟ್ ಮಾಡಿಕೊ ಅದು ಕ್ರಮೇಣ ರೂಲ್ ಮಾಡಿಕೊಳ್ಳುತ್ತೆ ಯಾಕಂದ್ರೆ ಹಿಂದೆ ಇಡೀ ಭಾರತ ನಿಮಗೆ ಆಶ್ಚರ್ಯ ಆಗಬಹುದು ಇಡೀ ಭಾರತ ಇಡೀ ರಾಮಾಯಣ ಅದನ್ನ ವ್ಯಾಸರು ಅಥವಾ ವಾಲ್ಮೀಕಿ ಕೂತ್ಕೊಂಡು ಒಂದೊಂದು ಶ್ಲೋಕ ಬರದ್ದಲ್ಲ ಗ್ರಂಥ ರಚನೆಯಲ್ಲಿ ಏನು ಗೊತ್ತಾ ಹಿಂದೆ ಸ್ವರಂ ಗ್ರಂಥ ಕೃತಿ ಮೆಂಟಲ್ ಕಾಪೋಸಿಷನ್ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಮನಸ್ಸಿನಲ್ಲಿ ರಚನೆ ಮಾಡಿದ್ರು ಗ್ರಂಥ ನಿರ್ಮಾಣ ಅಲ್ಲಿ ಅವರು ಅಲ್ಲಲ್ಲಿ ಬರೆದಿಲ್ಲ ಅವರು ಆಮೇಲೆ ಏನ್ ಮಾಡಿದ್ರು ಅಪ್ಪ ನಾನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ರಾಮಾಯಣ ಬರೆದಿದ್ದೀನಿ ರಚಿಸಿದ್ದೀನಿ ಅದನ್ನ ಮನಸ್ಸಿನ ಆ ಪುಸ್ತಕದಲ್ಲಿ ಬರೆದಿದ್ದೀರಿ ಅದಕ್ಕೆ ಯಾರು ಕೇಳಬೇಕಲ್ಲ ಅಂತ ಕುಶಲ ಅವರಿಗೆ ಹೇಳಿದರು ಅವರು ಕೇಳಿದ್ರು ನೋಡ್ಬಿಟ್ಟು ಬರದಕ್ಕೆ ಅಂದ್ರೆ ಈಗ ಯಾರೇ ಬರಲಿಲ್ಲ ಪ್ರಾರಂಭ ಆದರು ಬಾಳೆಗಾ ಗೊತ್ತಿಲ್ಲ ಸಂಸ್ಕೃತಕ್ಕೆ ಸ್ಕ್ರಿಪ್ ಏತು ಕೂಡ ಇಲ್ಲ ಸರಿಂಗ್ವೇಜ್ ನೋ ಸ್ಕ್ರಿಪ್ಟ್ ಏನೇ ಸಂಸ್ಕೃತ ಸ್ಕ್ರಿಪ್ ಇಲ್ಲ ಅಂತ ಸಂಸ್ಕೃತ ಭಾಷೆಗೆ ಯೋಚನೆ ಸ್ಕ್ರಿಪ್ ಇದೆ ಅದು ದೇವನಾಗರ ಅರ್ವಾಚಿನಿ ಅದಕ್ಕಿಂತ ಹಿಂದೆ ನಾಗರಿತು ಅದಕ್ಕಿಂತ ಹಿಂದೆ ನಂದರಿತು ನಾಗರೀಕ ಆಗಿತ್ತು ಸಂಸ್ಕೃತ ಭಾಷೆಯಂತೆ ಅಭಿವೃದ್ಧಿಯಾದ ಸ್ಕ್ರಿಪ್ ಏತು ಇಲ್ಲ ಕಾರಣ ಅಂದ್ರೆ ಹಿಂದೆ ಎಂದೂ ಸಂಸ್ಕೃತ ಗ್ರಂಥಗಳನ್ನು ಬಳಕು ಓದಿರ್ಲಿಲ್ಲ ತಲೆಯಲ್ಲಿ ಬರದು ಓದ್ತಿದ್ರು ಶೃತಿ ಸ್ಮೃತಿ ಅಂತ ನೋಡಿ ಶಬ್ದ ಶ್ರುತಿ ಹೇಳಿದ್ರು ಕೇಳಿದರೆ ಪ್ರಜ್ಞೆ ಇಟ್ಟುಕೊಳ್ಳುವುದು ನಂತರ ಭಾಷೆ ಬರ್ತೀನಿ ಶ್ರತಿ ಸ್ಮೃತಿ ಹೀಗೆ ಹರಿದು ಪುಸ್ತಕದ ಮೂಲಕ ಜ್ಞಾನ ಹರಿದ ಹೋಗುವ ಪುತ್ರ ಹರಡೋದ ಜ್ಞಾನ ಾರೆ ಹಾಗೆ ಪುತ್ರ ಹೊರಗಟ್ಟೆ ಅದರಲ್ಲಿ ಜ್ಞಾನ ಹೊರಗೋಗುತ್ತೆ ಅದ್ರಿಂದ ಪುಸ್ತಕದ ಮೂಲಕ ಜ್ಞಾನ ಹರಿಯಬಾರದು ಪುಸ್ತಕ ಹರಡ ಕಿವಿಯಿಂದ ಕಿವಿಗೆ ಅದು ಕಲೆಯಿಂದ ಕಲೆಗೆ ಜ್ಞಾನ ಇದು ಮೇಧಾಶಕ್ತಿ ಅನ್ನ ಭಕ್ತಿ ಜ್ಞಾನಿಂದ ವೈಯಾಗ್ಯಮ ಪ್ರಜ್ಞಾ ಮೇಧಾ ಹತ್ತು ಗುಣಗಳಿಗೆ ಇದೆಲ್ಲ ಬರವೇದಲ್ಲ ಮನುಷ್ಯ ಯಶಸ್ವಿಯಾಗಿ ಜೀವನವನ್ನು ಆಗಿರುವ ಯಾವಾಗ ಅದು ಇರಬೇಕು ಒಬ್ಬ ಸೈಂಟಿಸ್ಟ್ಗೂ ಬೇಕ ಒಬ್ಬ ಇಸ್ಗೂ ಒಬ್ಬ ಬ್ಯಾಂಕರಿಗೂ ಇದು ಎಲ್ಲರಿಗೂ ಒಬ್ಬ ವ್ಯಾಪಾರಿಗೂ ನೆನಪಶಕ್ತಿ ಜೀವನ ಪದ್ಧ ಆದರೆ ಧ್ವತಿ ಸ್ಥಿತಿಗೆ ಇದರ ಅರ್ಥ ನಾನು ಹೇಳಿದೆ ಸ್ಥಿತಿ ಅಂತಂದ್ರೆ ಧೈರ್ಯ ಮತ್ತು ಧೈರ್ಯ ಕಾನ್ಫಿಡೆನ್ಸ್ ಮತ್ತು ಅನ್ವೇಷಣೆ ಹಾಗಂದ್ರೆ ಏನು ಅದು ಅಸೋತ ಕಾನ್ಫಿಡೆನ್ಸ್ ಹೋದರೆ ಯಾವುದೇ ಒಂದು ಕೆಲಸ ಮಾಡೋದಕ್ಕಾಗಿದ್ರೆ ಮನುಷ್ಯರಿಗೆ ಆತ್ಮವಿಶ್ವಾಸ ಬೇಕು ಯಾರು ಕೆಲಸ ಮಾಡಲಾಗ್ಲು ಅದು ಕೆಲಸ ಮಾಡಲಿಕ್ಕೆ ನನ್ನಿಂದ ಆಗಿರೋ ಆಗಲಿಲ್ಲವೋ ನನ್ನಿಂದ ಆಗದೆ ಹೋದೆ ನಾನು ಹೀಗೆ ಯೋಚನೆ ಮಾಡುವ ಜೀವನದಲ್ಲಿ ಯಾವತ್ತು ಯಾವ ಶುಭ ಮಾಡುವುದಿಲ್ಲ ಅದು ಕೇಳಿದ್ರೆ ಆತ್ಮವಿಶ್ವಾಸ ಬೆಳೆದಿತ್ತು ಮಾಡುವ ಧೈರ್ಯವಾಗಿ ಸೋದರೆ ಸೋಲು ಜೀವನದ ಸಹ ಸೋಳು ಧೈರ್ಯದಿಂದ ಬೆಟ್ಟವಾದ್ರಿ ಗೋಡ್ ಯುವ ಕಾನ್ಫಿಡೆನ್ಸ್ ಯಾವ್ದನ್ನಾದ್ರೂ ಮಾಡುವಾಗ ನಾವು ಅಂಗೀಕೂರಕರಾಗಬಾರದು ಹೇರಿಗಳಾರಬಾರದು ಅದು ಅಧೀಪೇಷ ಮಾಡಬಾರದು ಯಾವುದಕ್ಕಾದ್ರೂ ಧೈರ್ಯದಿಂದ ಮುನ್ನಗ್ಗು ಈ ಧೈರ್ಯದಿಂದ ಮುನ್ನಗ್ಗುವಂತಹ ಜೀವನ ನಿಗವಾದ ಜೀವನ ಪ್ರತಿವರ್ಣಕ್ಕೂ ಹೆಚ್ಚು ಮಾಡಬಹುದು ನನ್ನಿಂದಾಗದ ಇದ್ರೆ ನಮಗೆ ನನಗೆ ನೆರಾಡಿದ್ರೆ ನಾನು ಮಾಡಿಸ್ಕೋತಾರೆ ಈ ವ್ಯಕ್ತಿ ಮಾಡುವ ಏನೂ ಮಾಡುವುದಿಲ್ಲ ಅದನ್ನ ಜೀವನದಲ್ಲಿ ಬರಬೇಕಾದ್ರೆ ಧ್ರುಗಿ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಆದರೆ ಇನ್ನೊಂದಾದ್ರೂ ಸ್ಥಿತಿ ಇಲ್ಲ ಸ್ಥಿತಿ ಇದ್ರೆ ಕನ್ವೆಕ್ಷನ್ ನಮ್ಮಲ್ಲಿ ಬಹಳ ಇದು ಒಂದು ಬಗೆ ಇಲ್ಲ ಕನ್ವೆಕ್ಷನ್ ಇಲ್ಲ ಎಷ್ಟೋ ಮಂದಿ ದೇವರ ಮನೆಯಲ್ಲಿ ಪೂಜೆ ಕ್ರಮ ಕ್ರಮ ಎಲ್ಲ ಆಗ್ತಾ ಇತ್ತು ಕೆಲವರ ಮೇಲೆ ಇಲ್ಲ ದೇವರು ಕೂಡ ಪ್ರಕೃತಿಗೆ ಯಾಕಂದ್ರೆ ನಮ್ಮ ಆಚಾರ್ಯ ಅಂದ್ರೆ ನಮ್ಮಲ್ಲಿ ಎರಡು ವರ್ಗದ ಜನ ಇದ್ದಾರೆ ಕೆಲವರು ನಂಬುವ ಕೆಲವರು ದೇವರ ನಂಬರು ಇಬ್ಬರಿಗೂ ಸ್ಥಿತಿ ಇಲ್ಲ ಅಂದ್ರೆ ಕನ್ಯಕ್ಷಣ ಇಲ್ಲ ನಂಬುವವರೆಗೂ ಕನ್ವೀಕ್ಷಣ ಇಲ್ಲದೆ ನಂಬುವರು ನಮ್ಮವರೆಗೂ ಕನ್ವೀಕ್ಷಣ ಇದೆ ನಂಬುವುದು ನಮದೇವರು ನೀವು ಕೇಳಿ ದೇವರನ್ನ ನಂಬುವುದು ಈಗ ಯಾಕೆ ಸ್ವಾಮಿ ಆಸ್ತಿರು ಕೇಳಿದೇವರು ಸೇಟೆ ನಾವು ದೇವರನ್ನ ನಂಬಿವೆ ಪ್ರಾಣ ವೇದ ಪ್ರಾಣ ನಂಬ್ತೇವೆ ಯಾಕೆ ವೇದ ಪ್ರಾಣ ನಂಬಿರಿ ಕೇಳಿ ಅಲ್ಲ ಅಂತಿಲ್ಲ ನಾವು ಓದಿಲ್ಲ ಓದದೇ ಇರುವುದರಿಂದ ನಂಬುವರು ಈಗ ನಾಲ್ವರು ನಾಸ್ತಿರು ನಾವು ಯಾಕೆ ನಾಸ್ತಿ ನಾನು ವೇದ ಪ್ರಾಣ ವೇದ ನಂಬ ಯಾಕೆ ನಂಬುದಿಲ್ಲ ಬೇರೆ ಪ್ರಾಣವನ್ನ ನಾವು ಓದೇ ಇಲ್ಲ ಆದ್ರಿಂದ ಇಬ್ಬರು ಕೆಲವರು ಓದದೇ ನಂಬುವುದು ಕೆಲವರು ಓದದೆ ನಮ್ಮ ದೇವರು ನಾನು ನಮಗೂ ಇರುವುದು ಮುಖ್ಯ ಮೊದಲು ಓದೋಣ ಬಂದ್ರೆ ನಂಬೋಣ ವರದಿಯ ನದಿಯೋಗದೇ ನಮ್ಮದೇಗೂ ಇರಲಿಲ್ಲ ನಮ್ಮ ನಮ್ಮಲ್ಲಿ ನಿಜವಾದ ಆಸ್ತಿಕರೂ ಇಲ್ಲ ನಿಜವಾದ ಆಸ್ತಿ ಎಲ್ಲ ಎರವಳಿಗೆಗಳು ನಂಬಾದ್ರೆ ನಂಬುವುದು ಒಟ್ಟಿಗೆ ದೇವರು ದೇವಸ್ಥಾನಕ್ಕೆ ಹೋಗಿದೆ ದೇಶ ಯಾತ್ರೆ ಬಂದಾಗ ದೇವಸ್ಥಾನಕ್ಕೆ ಹೋಗಿ ನೀವು ಇದ್ರೆ ನಾನು ಕೈ ಮಾಡಿ ಅದಕ್ಕೆ ಹಾಕಿ ಬಂದ್ರೆ ಮಾಡಿದೆ ಬಹುದು ದಿಟ್ ಈಸ್ ನಾಟ್ ಆಸ್ತಿ ನಾವು ದೇವರನ್ನು ನಂಬುವಲ್ಲೂ ಹೇರಿಲ್ಲ ನಮಗೆ ಸರಿಲ್ಲ ನಮಿದ್ರೆ ಇವತ್ತು ಇಪ್ಪತ್ತನ ಶತವಾಗಿ ಸೈಂಟಿಫಿಕ್ ನಾವು ದೇವರನ್ನೂ ನಂಬಿಕೆ ಬಾಗಿಬಿಡ್ತಾರೋ ಅದನ್ನ ನಮಗೆ ನಮ್ಗೂ ಹೇರಿಯ ನಮದೇ ಇದ್ರೆ ಕಡೆ ದೇವರು ಏನ್ ಮಾಡಿದಾರೆ ಅಥವಾ ನಾನು ಸೋಲಿ ಬಿಟ್ಟಿಲ್ಲ ಕಷ್ಟ ಆಗುತ್ತೆ ನಮದೇವಕ್ಕೂ ಧೈರ್ಯ ಇಲ್ಲ ನಮ್ಮವರೆಗೂ ಧೈರ್ಯ ಇಲ್ಲ ಯಾವ ನೆಲೆಯೂ ಇಲ್ಲ ಅತಂತ್ರವಾದ ಜನ ತಂದೆ ಅದಕ್ಕೆ ಇದು ಜೀವನದ ವಿಧಾನ ಹ್ಯಾಫ್ ಕನ್ವಿಕ್ಷನ್ ಅದು ಹಿ ಒಂದು ಕನ್ವಿಕ್ಷನ್ ಬೇಕು ಕೆಲವ್ ಏನಾದ್ರೆ ಕನ್ವಿಕ್ಷನ್ ಯಾರು ಬೇಕು ನಮ್ಮ ತಾಯಿಯಿಂದ ನಾವು ಚಿಂತಿಸಬೇಕು ನಮ್ಮ ದೊಡ್ಡ ಬರ್ತಾರೆ ದೇವರ ಉನ್ಯಾಸ ಮಾಡಿದ್ರೆ ಮನೆ ದಿವಸ ನಾವು ಹತ್ತಿರ ಯಾಕೆ ಉಪನ್ಯಾಸ ಮಾಡಿ ಒಂದು ದಿವಸ ಮಾಡಿ ಮತ್ತೆ ಯಾವ ಉನ್ಯಾಸ ಮಾಡುವ ಇನ್ನೊಬ್ಬರ ಯೋಚನೆ ಮಾಡುವ ಸ್ವಲ್ಪ ದಲೆಯೋ ಅವರು ಏನ್ ಹೇಳೋ ಅದು ನಂಬಿದ್ರು ಇನ್ನೊಂದು ನಂಬಿದ್ರು ಯಾರು ಏನು ಹೇಳೋ ಅದಕ್ಕೆ ಎಲ್ಲರೂ ಕೇಳುವ ನಮ್ಮ ತಲೆಯಿಂದ ನಾವು ಯೋಚಿಸೋದು ಇದು ನಿಮಗೆ ಎಲ್ಲರನ್ನೂ ಕೇಳೋಣ ನಾಸ್ತಿಕರ ಮಾತು ಕೇಳೋಣ ಆರ್ಥಿಕರ ಮಾತು ಕೇಳೋಣ ಯಾಕಂದ್ರೆ ಎಲ್ಲರಲ್ಲಿ ಒಳ್ಳೆ ವಿಷಯ ಇರಲಿ ನಾಸ್ತಿಕರಲ್ಲಿ ಕೆಲವು ಒಳ್ಳೆ ಪಾಠ ಇರುತ್ತೆ ವಿವೇಕಾನಂದರನ್ನು ಹೇಳಿದ್ರು ಪ್ರಪಂಚದ ಎಲ್ಲ ಧರ್ಮಗಳನ್ನ ನಾನು ಓದಿದೆ ಆದ್ರಿಂದ ನನಗೆ ನಾನು ಹಿಂದೂ ಧರ್ಮದಿಂದ ಹೆಚ್ಚಿನ ಓಡಾಡಬಹುದು ಹಿಂದೂ ಧರ್ಮ ಹಿಂದೂ ಧರ್ಮವನ್ನು ಕೇಳಿದ್ರೆ ಧರ್ಮ ಮಾತ್ರ ಓದಿದ್ರೆ ಉಪಯೋಗಿಲ್ಲ ಎಲ್ಲರನ್ನೂ ಕೇಳಿದಾಗ ಆರ್ಥಿಕರಿಂದನೂ ಕೇಳ್ರಿ ನಾಸ್ತಿಕನು ಕೇಳ್ರಿ ಆಗ ನೀವು ಆರ್ಥಿಕ ಆಗಿದ್ರೆ ನಾಸ್ತಿಕರ ಮಾತನ್ನ ಕೇಳುವುದರಲ್ಲಿ ನಿಮ್ಗೆ ಅನೇಕ ಕೂಡ ನಿಮಗೆ ಹಸಲು ಅಧಿಕಾರ ಕೊಡುತ್ತೆ ನಿಮಗೆ ಕಷ್ಟ ಕೊಡುತ್ತೆ